बंद्री पंडिताचारे मोक्ष पदीक्षूत परमात्मा का समायत समायत बंदी बंदी यारी अल बंद नोतल बरुत मातु नी नडी सिद्धर नडीन ना कौन बिड़ते वासुदेव रूपा आ रूपरी उद्घोषण माड़ोण शुवापस्ते सर्वे समय गतिर ये तीर्घिन इष्मात्र ऋषत्वातु यहाँ ध्वनिया कनुष ध्वनि क्या क्या रामज्ञय रामदेवर अपने विशेष ए तनक अद्धा आम तृण अग्डि अद् कड़ता अंदर साधने व्यक्ति यो प्रार्धक्रम्डिया आगेल बरव ಅಲ್ಲೇ ಇದ್ದ ಸಾಧನೆ ಮಾಡ್ತಾ ಇದ್ದ ಆ ವ್ಯಕ್ತಿ ಮುಗಿದಿತ್ತು ನೆಡಿ ಬರ್ತೀಯ ನೆಡಿ ಕೇಳಿಸ್ಕೊಂಡು ಹೊರಟು ಬಿಡ್ತಂಥದ್ದು ಹುಲ್ಕಡ್ಡಿ ಹಾಕೊಂಡ್ ಬಂತು ಅಂದ್ರೆ ಏನು ಅಲ್ಲೇನೇ ಆ ಪರಮಾತ್ಮೆಯ ಅಂದ್ರೆ ಆ ಶರೀರ ತ್ಯಾಗ ಮಾಡಿದ್ದು ಅಂತ ಅರ್ಥ ಅದು ತ್ಯಾಗ ಮಾಡಿ ತಾನು ಹೊರಟು ಬಂದಿತ್ತು ಆ ಪಿಪೀಲಾ ಅಂತಂದ್ರೆ ಪಿಪೀಲಿ ಪಿಪೀಲಾ ಅಂತ ಇರುವೆ ಹೋಗ್ತಾರೆ ಇರುವೆಗಳು ಹೊರಟು ಬಂತು ಕನ್ನಡದ ಶಬ್ದ ತುಂಬಾ ಚೆನ್ನಾಗಿದೆ ಇರುವೆ ಅಂತ ಇರುವೆ ಅಂದ್ರೆ ಏನು ಗೊತ್ತೇನು ಆ ಶಬ್ದಕ್ಕೇನ ಅರ್ಥ ಅಂತ ಕೇಳಿದ್ರೆ ಇರುವೆ ಎಲ್ಲೆಲ್ಲಿ ನೋಡಿದ್ರು ನೀನ್ ಇರುವೆ ಅದಕ್ಕೆ ನೀನ್ ಇರುವೆ ಎಲ್ಲಿ ನೋಡಿದ್ರು ಬಳಿ ನೀವು ಹೋಗ್ತಾ ಇರ್ತಲ್ಲ ಅದಕ್ಕೆ ಇರುವೆ ಅಂತ ಎಲ್ಲಾ ಕಡೆ ಇರುತ್ತಲ್ಲ ಅದಕ್ಕೆ ಇರುವೆ ಅಂತ ಅರದನ್ನ ಗಮನಿಸಿರೋಲ್ಲ ಅಷ್ಟೇ ಆ ಶಬ್ದಗಳನ್ನ ಪಿಪಿ ಇಲ್ಲ ಪಿಪಿ ಇಲಿಕಾ ಅಂತ ಅದು ಹೊಡ್ಬಿಡ್ತು ಅವಕ್ಕೆಲ್ಲ ಗಮನ ಶಕ್ತಿ ಬಂತಂತೆ ತೃಣಾದೇಹೆ ತತ್ರ ದೀರ್ಘಿನಃ ಯಾರು ಬಹಳ ಕಾಲ ಇರಬೇಕು ಅಂತೇಳಿದ್ರು ಅವರೆಲ್ಲ ಇಲ್ಲೆಲ್ಲ ಉಳ್ಕೊಂಡ್ರು ಇನ್ನೂ ಸಾಧನ ಆಗಿದೆ ಇರೋದೆಲ್ಲ ಉಳ್ಕೊಂಡ್ರು ಅಲ್ಲಿ ಮಾತ್ರ ಯಾರು ಬಹುಕಾಲ ತನಕ ಇದ್ದು ಸಾಂದಾನಿಕ ಲೋಕದಲ್ಲಿ ಆ ಕೆಲಸ ಮುಂದುವರಿಸಿಕೊಡ್ಬೇಕು ಅಂತಿದ್ರೆ ಅಲ್ಲಿ ಮೋಕ್ಷ ಅಲ್ಲ ಮೋಕ್ಷಪ್ರಾಯ ಜನನ ಮರಣಾದಿಗಳಿಂದ ಭಗವಂತನನ್ನ ಯಾರು ಮೆಚ್ಚಿಸ್ಕೊಂಡಿದ್ದಾರೆ ಅಂತವರೇ ಇರ್ತಾರೆ ಅವ್ರ ಜೊತೆಯಲ್ಲಿ ಮೋಕ್ಷಪ್ರಾಯವಾಗಿ ಸ್ವರೂಪ ವ್ಯಕ್ತ ಆಗಿರೋಲ್ಲ ಪ್ರಾಯ ಮೋಕ್ಷದಂತೇನೆ ಆನಂದವಾಗಿರುವಂತಹ ಸ್ಥಳ ಸಾಂತ್ಾನಿಕ ಲೋಕ ಮುಂದ ಅದನ್ನು ವಿವರಣೆ ಕೊಡ್ತಾರೆ ಬ್ರಹ್ಮದೇವರ ಹೇಳ್ತಾರೆ ಆನಂದದ ಸಂತಾನ ಎಲ್ಲಿ ಬರ್ತಾ ಇರುತ್ತೋ ಸಂತಾನ ಅಂದ್ರೆ ಬೆಳವಣಿಗೆ ಅದರಿಂದ ಒಂದು ಒಂದರಿಂದ ಇನ್ನೊಂದು ಸಂತಾನ ಸಂತಾನ ಅಭಿವೃದ್ಧಿ ಅಂದ್ರೆ ಅದನ್ನು ಆನಂದದ ಸಂತಾನ ಅದಕ್ಕೆ ಸಾಂತಾನಿಕ ಲೋಕ ಅಂತ ಹೋಗ್ತಾರೆ ಮುಂದಿದೆ ಆ ಮಾತು ಹೀಗಾಗಿ ಆ ಲೋಕಕ್ಕೆ ಅಂತ ಕರ್ಕೊಂಡು ಹೋಗ್ತಾನೆ ಸಂಸ್ಥಾಪ ಯವ ಕುಶ ಇದ್ದರಲ್ಲ ಅದರ ಕುಶನನ್ನ ರಾಜ್ಯದಲ್ಲಿ ಕೂಡಿಸ್ತಾನೆ ಪರಮಾತ್ಮ ದೈ ಚಲವಂ ಯುವರೀಷಃ ಅದರಂತೇನೆ ಬೇರೆ ಬೇರೆ ಯಾರ್ಯಾರಿದ್ರು ಅವರೆಲ್ಲರ ಜೊತೆಯಲ್ಲಿ ಲವ ಇದ್ನಲ್ಲ ಕುಶ ಲವ ಆ ಲವನನ್ನ ಯವ ರಾಜ್ಯದಲ್ಲಿ ಕುಡಿಸ್ತಾನೆ ಪರಮಾತ್ಮ ಕುಶಾ ಗೊಡ್ಡವನು ಅವನನ್ನು ಮೇಲ್ ಕುಡಿಸಿ ಯುವ ರಾಜ್ಯನಾಗಿ ಈತನನ್ನು ಕುಡಿಸಿ ಸಂಸ್ಥಾಪ್ಯ ಬಾಲಿತನ ಎಂ ಕಪಿ ರಾಜ್ಯೂರ್ಯಾತ್ಮ ಚೋಬಿ ರಘುವೀರ ಸಮೀಪ ಇಲ್ಲ ಸ್ವಾಮಿ ಎಂದ ವಯಸ್ಸಾಯ್ತು ಸಾಕು ಇನ್ನೇನು ಬೇಡ ನಿನ್ ಜೊತೆಯಲ್ಲಿ ಇದ್ ಬಿಡ್ತೇನೆ ಹನುಮಪ್ಪನ ಜೊತೆಯಲ್ಲಿ ಇದ್ ಅಂತ ಸುಗ್ರೀವನು ಕೂಡ ತಡಿಲಾರದೆ ಬಂದು ಬಿಡ್ತಾನೆ ಅಂದ್ರೆ ರಾಜ್ಯಕೋತಾರಪ್ಪ ಇಲ್ಲ ಅಂಗದನ್ನು ಕೊಟ್ಟು ಬಿಡ್ತೇನೆ ನಾವು ಅಣ್ಣನ್ ರಾಜ್ಯ ನಾವು ಅಣ್ಣನ ಮಗನಿಗೆ ಕೊಡ್ತೇನೆ ಅಂತ ಅಂಗದನಗದನ್ನೆಲ್ಲ ಒಪ್ಪಿಸಿಕೊಟ್ಟು ಸುಗ್ರೀವ ತಾನೂ ಪರಮಾತ್ಮನ ಬಳಿಗೆ ಬಂದು ಸೇರ್ಕೊಂಡ್ಬಿಟ್ಟಿರ್ತಾನೆ ಅಂತಹದ್ದು ಆ ಕಾಲಕ್ಕೆ ಅಲ್ಲಿಂದಾಯು ನಂದನ ಸರಾಗ್ಲೀಷನ್ ತವಾಹಮಕ್ಷಿ ಗೋಚರ ಸದಾ ಭವಾಮಿ ಆ ಕಾಲಕ್ಕೆ ಎಲ್ಲರೂ ಹೊರಟು ನಿಂತಿದ್ದಾರೆ ದೇವರು ತಾವು ಹೊರಡ್ಲಿಕ್ಕೆ ಸಿದ್ಧರಾದ್ರು ಹೋದ ಪರಮಾತ್ಮ ಅಲ್ಲ ಹತ್ತರ ತನಕ್ಕೂ ಹೋಗಿ ಆಲಿಂಗನ ಮಾಡಿಕೊಳ್ಳುತ್ತಾರೆ ಆ ಬೃಹತ್ಕಾಯ ಭಕ್ತಿ ನಮ್ರಾಗಿ ಬಗ್ಗೆ ನಿಂತಿದ್ದಾರೆ ಪರಮಾತ್ಮನ ಬೆಳೆಯಲ್ಲಿ ಸುವರ್ಣ ಶರೀರ ಆಗಿತ್ತು ಆ ಬೃಹತ್ಕಾಯ ಆ ಶರೀರ ಬಾವು ಅದೇ ಅಸ್ತುಭತ ಹೋಗಿ ಅಷ್ಟೇ ಆಲಿಂಗನ ಮಾಡಿಕೊಂಡು ಈ ಶರೀರ ಆ ಶರೀರ ಅದೇನೇ ಬೇರೆಯವ್ರಿಗಾಗಲ್ಲ ಅದೆಲ್ಲ ಆಲಿಂಗನ ಮಾಡಿಕೊಂಡು ಬಿಗಿಯಾಗಿ ಆಲಿಂಗನ ಮಾಡಿ ಪರಮಾತ್ಮ ಅಂತ ಕಾಲಕ್ಕೆ ಸಮಾಶ್ಲೇಷ ಪ್ರವಾಹಮಕ್ಷಿ ಸದಾ ನಿನ್ನ ದೃಷ್ಟಿಗೆ ನಾನು ಕಾಣಿಸ್ತಾ ಇರ್ತೇನೆ ಏನ್ ಸ್ವಾಮಿ ಅರ್ಥ ಆಗಿಲ್ಲ ಅಂತ ಪಾಯ ಯಾರಾನೂರಕ್ಕೆ ಹೋಗೋರು ಇದ್ರೆ ಅಥವಾ ತಮ್ದೇನೋ ಒಂದು ಕೊಟ್ಟು ಹೋಗ್ತಾರೆ ಕೆಲವು ಕಾಲ ಒಂದು ಕಡೆಯಲ್ಲಿದ್ದು ಮನೆ ಬಿಟ್ಟು ಬೇರೆ ಕಡೆ ಮನೆ ಇನ್ನೊಂದ್ ಯಾವ್ದು ಮನೆ ಹೋಗ್ತಾರೆ ಅಂತ ಅದ ನಮ್ ನೆನಪಿರ್ಲಿರಿ ನಿಮ್ಗೆ ನಾನು ಬಹಳ ನಮ್ಗೆ ಯಾರು ಬಹಳ ಹಿರಿಯರು ಕೊಟ್ಟಿತ್ತು ತುಂಬಾ ಬಹಳ ಬೇಕಾದ್ ನಮಗೆ ಮುಖ್ಯ ಇದೆ ಇದನ್ನೇ ನಿಮ್ಗೆ ಕೊಡ್ತಾ ಇದ್ದೇನೆ ತೋಟಿ ಕೊಟ್ಟು ಹೋಗ್ತಾರೆ ಆಗ ನಾ ಏನು ಕೊಡಲಿ ನಿನಗೆ ಹನುಮನ್ನು ಏನು ಕೊಡಲಿ ನನ್ನೇ ನೀನು ಕೊಟ್ಟು ಬಿಡ್ತೇನೆ ಆಲಿಂಗನದ ಅರ್ಥವೇ ಅದು ತನ್ನನ್ನೇ ತಾನು ಅರ್ಪಣೆ ಮಾಡಿಕೊಂಡಂತೆ ಅಂದ್ರೇನು ನಿನಗೆ ಪೂಜೆ ಮಾಡಲಿಕ್ಕೆ ನನ್ನೊಂದು ವಿಗ್ರಹ ಕೊಟ್ಟು ಹೋಗೋಲ್ಲ ನನ್ನನ್ನೇ ನಿನಗೆ ಕೊಟ್ಕೊಂಡ್ಬಿಡ್ತೇನೆ ಸ್ವಸ್ಥಾನೇ ಕೊಟ್ಟುಕೊಡ್ತೇನೆ ನೀ ಅದರಿಂದಾಗಿ ಏನ್ ಬೇಕಾ ಹೆಂಗ್ ಬೇಕಾದ್ರೆ ನನ್ನ ನೀವು ಬಳಕೆ ಮಾಡಿ ಯಾಕೆ ದುರ್ಬಳಕೆ ಮಾಡೋನಲ್ಲ ನೀನು ಆದ್ರಿಂದ ನನ್ನನ್ನೇ ನೀನು ಕೊಟ್ಕೊಂಡ್ಬಿಡ್ತೇನೆ ಅಂತ ಆಲಿಂಗನ ಮಾಡಿಕೊಂಡು ಸದಾ ನಿನಗೆ ಅಕ್ಷಗೋಚರಣಿ ದುರ್ಗೋಚರಣೆ ಯಾವಾಗ ನೋಡಿದ್ರು ನಿನ್ನೆ ಎದುರುಗಡೆಯಲ್ಲಿ ಕೂತರ್ತಾನೆ ಹಾಗೆ ಅವ್ರಿಗೆ ಅನುಗ್ರಹ ಮಾಡಿ ತ್ವಯಾಸದಾ ತಪಸ್ಸು ಕಾರ್ಯ ಉತ್ತಮ ಪ್ರತಿನಿತ್ಯ ಹನುಮಂತ್ ಬಹಳ ದೊಡ್ಡ ತಪಸ್ಸು ಮಾಡ್ಬೇಕಪ್ಪ ನೀನು ಯಾಕೆ ಹನುಮಂತ ಪೂಜೆ ಮಾಡಬೇಕು ಅನ್ನೋದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ ಹನುಮಂತ್ ರೂಪ ಪ್ರತಿಷ್ಠೆ ಮಾಡ್ತಾರೆ ಏಳ್ನೂರ ಮೂವತ್ತೆರಡು ಪ್ರಾಣ ಪ್ರತೀಕ ಪ್ರತಿಷ್ಠೆ ಮಾಡಿದಾರಲ್ಲ ಯಾರು ರಸರಾಜ್ ಯಾಕೆ ಮಾಡಿದ್ರು ಹನುಮಂತ ರೂಪನೇ ಯಾಕೆ ಮಾಡಿದರು ಮುಖ್ಯ ಪ್ರಾಣ ಮೂಲ ರೂಪ ಮಾಡಬಹುದಲ್ಲ ಅಂತಂದ್ರೆ ಅದನ್ನು ಹೇಳ್ತಾರೆ ತನಕ ನೀನೆ ಹೆಚ್ಚು ಮೂಲ ರೂಪದಲ್ಲಿ ಮಾಡುತ್ತಾ ಇದ್ದೀಯಾ ಈ ರೂಪದಲ್ಲಿ ಒಂದಿಷ್ಟು ತಪಸ್ಸು ಮಾಡಬೇಕು ಆ ತಪಸ್ಸು ಏನಿದೆಯಲ್ಲ ಅದು ನನಗೆ ಬಹಳ ಪ್ರೀತಿ ನಿನ್ನ ಆ ತಪೋಮೂರ್ತಿಯನ್ನ ಯಾರ ಈಗ ತಪಸ್ಸು ಮಾಡ್ತಾ ಕೂತ ಇದ್ದಾರೆ ಇನ್ನು ತಪಸ್ ಮಾಡ್ತಾನೆ ರಾಮಗತು ಮಾಡ್ತಾ ಇದ್ದಾರೆ ಅದನ್ನ ಅರ್ಥ ಮಾಡಿಕೊಂಡು ಹನುಮಂತ ರೂಪಕ್ಕೆ ಯಾರಾದರೂ ಪೂಜೆ ಮಾಡಿದರೆ ಆ ತಪಸ್ಸನ್ನು ಪುಣ್ಯಧಾರಿಯನ್ನು ಕೊಡ್ತಾರೆ ಹನುಮಂತ ದೇವರು ಆ ತಪೋರಾಶಿಯಲ್ಲಿ ಬರುವ ಭಾಗವನ್ನು ಕೊಟ್ಟು ಅವರು ಬರುವ ಆಪತ್ತುಗಳನ್ನೆಲ್ಲ ಕಳೀತಾರೆ ದಶಾಸ್ತ ಕುಮಾಲ ಜಗಂಥನ ಪ್ರಿಯಾಯವ ತಥೈವ ಕಲ್ಪಕ ಇವತ್ತು ಪ್ರೀತಿ ಮಾಡಿಬಿಟ್ಟಪ್ಪ ನೀನು ರಾವಣನನ್ನ ಕುಂಭಕರ್ಣನನ್ನ ಕೊಲ್ಲಬಹುದಿತ್ತು ಕೊಲ್ಲಿಲ್ಲ ಯಾಕೆ ಕೊಲ್ಲಿಲ್ಲ ಅದು ಪರಮಾತ್ಮನ ಕೆಲಸ ಮಾಡಬಾರದು ಸಾಮರ್ಥ್ಯ ಇದೆ ಅವು ತುಂಬಾ ಕೆಣಕಿದ್ರು ಮಾಡುತ್ತಿದ್ದರೆ ಸತ್ತು ಹೋಗ್ತಿದ್ರು ತಲುಕೊಂಡು ಸ್ವಲ್ಪ ಪೆಟ್ಟುಬಿಟ್ಟು ನೀ ಮಾಡಲಿಲ್ಲ ನ ಜಗಂಥ ಅವರನ್ನು ಕೊಲ್ಲ ನೀನು ಯಾಕೆ ಕೊಲ್ಲಿಲ್ಲ ನನಗೋಸ್ಕರ ಮಾಡಲಿಲ್ಲ ರಾವಣ ಕುಂಭಕರ್ಣನನ್ನು ಕೊಂದವರು ಯಾರು ಅಂದ್ರೆ ಅದು ರಾಮಚಂದ್ರದೇವರು ನನಗೇ ಕೀರ್ತಿಯನ್ನ ಕಾದು ಇರಿಸಿಟ್ಟಿರ್ಬೇಕು ಹಾಗೆ ಮಾಡಿದೆ ಹೊಸನು ಅದಕ್ಕೋಸ್ಕರವಾಗಿ ಏನೇ ಜೀವಕಲ್ಪಕ ಈ ಕಲ್ಪ ಮುಗಿಯೋ ತನಕ ಹನುಮಂತ ರೂಪ ತನಕ ಇರುತ್ತೆ ಅಂದ್ರೆ ಈ ದಿನಮಾನ ಮುಗಿಯೋ ತನಕ ಇರುತ್ತೆ ಈ ಕಲ್ಪ ಪೂರ್ಣ ಆ ಇಟ್ಟೇ ಇರ್ತಾರೆ ಹನುಮಾನುಶ ವಿಭೀಷಣ ಅಂತೆಲ್ಲ ಅಂತಾರಲ್ಲ ಅವರಲ್ಲ ಇನ್ನು ಉಳಿದ ಮನ್ಮಂತರಗಳು ಎಷ್ಟಿದ್ದಾವೆ ಇದು ಹೇಳಂತ ಎಂಟು ಒಂಬತ್ತು ಹತ್ತು ಹದಿನಾಲ್ಕು ಮನ್ವಂತರಗಳ ತನಕನೂ ಇರ್ತಾರೆ ಇದೆ ಕಲ್ಪಕ ಅಂತಂದ್ರೆ ಕಲ್ಪಾಯುಷ್ಯ ಇದೆ ಅಂತಂದ್ರೆ ಈ ಅರ್ಥ ಈ ಚತುರ್ಮುಖ ಪರಮದೇವರ ಈ ದಿನ ಪೂರ್ತಿ ಅವರು ಈಗ ಅವತಾರ ಮಾಡುದು ಪೂರ್ಣ ಇರ್ತಾರೆ ಹೀಗೆ ಅಲ್ಲಿ ತನಕೀವ್ಯ ಮಧ್ಯಗಂಚುಸತ್ಮಚನ್ಯದೇ ಭವ ಯಥೇ ಗಮಿಷ್ಯಸಿ ಸ್ವದೇಹ ಸಂಯುತೋಪಿಸ ಈ ಮನುಷ್ಯ ಶರೀರಾದಿಗಳನ್ನೆಲ್ಲ ಪಡ್ಕೊಂಡವರಿಗೆ ಕೆಲವು ನನ್ನ ರೋಗಗಳಿಗೆ ಬರ್ಲಿಕ್ಕಿಲ್ಲ ನಿರ್ಬಂಧ ಇದೆ ಸ್ವಲ್ಪ ಮಡಿ ನೀನ್ ಅಲ್ಲಿದ್ದ ಆ ಬಟ್ಟೆ ಉಟ್ಕೊಂಡು ಬರಬೇಡ ನೀವು ಹೋಗೋ ಆ ಕಡೆ ಹೋಗು ಸ್ನಾನ ಮಾಡ್ಕೊಂಬ ಹಾಗೆ ಅನ್ನೋದು ಇದೆಯಲ್ಲ ನಿನಗದಿಲ್ಲ ಅದು ನೀನು ಯಾವಾಗಲೂ ಮಾಡಿ ಫಾರ್ಮತ್ ರೂಪ ಹೇಗಿದೆ ನೀನು ಯಾವಾಗಲೂ ಮಾಡಿ ಎಲ್ಲಿದ್ರು ಮಾಡಿ ನೀನು ಯಾವ ಯಥೇಷ್ಟ ನೀನು ಎಲ್ಲಿ ಬೇಕಾದ್ರೆ ಬರಬಹುದು ಎಲ್ಲಿ ಬೇಕಾದ್ರೆ ಹೋಗ್ಬಹುದು ನಿನಗಾ ಪರಮಾನುಗ್ರಹ ಮಾಡಿದ್ದೇನೆ ಪ್ರಯೋಧಿಯ ನನ್ನ ಮನೆ ಇದೆಯಲ್ಲ ಕೆಲಸ ಮಧ್ಯದಲ್ಲಿ ಆ ಮನೆಗೂ ಹೋಯ್ತು ಎಲ್ಲ ಹೋಗೋಕ್ಕೂ ಅವಕಾಶ ಇದೆ ಬೇರೆಯವ್ರಿಗೆ ಅವಕಾಶ ಇಲ್ಲ ಅವ್ರ ಮೂಲ ರೂಪದಲ್ಲಿ ಹೋಗ್ಬೇಕು ಅವತಾರ ರೂಪದಲ್ಲಿಲ್ಲ ಅವಕಾಶ ನಿನಗ ಅದಕ್ಕೂ ಅವಕಾಶ ಇದೆ ಯಥೇಷ್ಟ ಭೋಗ ಸಂಯುತ ಸ್ವರೇಷ ಗಾಯಕಾರಿ ಸುರೇಶಾ ದೇವತೆಗಳ ಜೊತೆಯಲ್ಲಿ ಗಾನ ಮಾಡುವ ಗಂಧರ್ವರು ಮುಂತಾದವರಿದ್ದಾರೆ ಅವರ ಜೊತೆಯಲ್ಲಿ ಅವರ ಅವುಗಳನ್ನೆಲ್ಲ ಹೇಳ್ಕೊಡ್ತಾ ಬೆಕ್ಕಾದ ರೀತಿಯಲ್ಲಿ ನನ್ನನ್ನು ಗಾನ ಮಾಡುತ್ತಾ ಆನಂದ ಬೆಕ್ಕಷ್ಟು ಭೋಗವನ್ನು ಉಪಭೋಗಿಸು ಸಮೀಡ್ಯಮಾನ ಸದ್ಯಶ ರಮಸ್ವ ಮಕ್ಕುರಸದ ನನ್ನ ಎದುರುಗಡೆಯಲ್ಲೇ ಬೆಕ್ಕಷ್ಟು ತರಹದಲ್ಲಿ ನನ್ನ ಎದುರುಗಡೆಯಲ್ಲಿ ನಿಮಗೆ ಪೂಜಾ ಬೇರೆಯೊಬ್ಬರಿಗಿಲ್ಲ ಅದಕ್ಕೆ ಪರಮಾತ್ಮನ ಎದುರುಗಡೆಯಲ್ಲಿ ಪೂಜಾ ಆದರೂ ಮಾತ್ರ ನನ್ನೆದುರುಗಳಿಗೆ ನೀನು ಪೂಜಾವನ್ನು ಸ್ವೀಕಾರ ಮಾಡುವ ತವೆಚ್ನ ಕ್ವಚಿತ್ ಕೇ ಬಾ ಮೃಷಾತ್ರಿಯೇ ಪುನಃ ಪುನರ್ ಭವಿಷ್ಯಸಿ ಹೀಗಾಗ್ತೀಯ ನೀನು ಬಯಸಿದೆ ಅಂದ್ರೆ ಅದ್ಯಾವುದೂ ಸುಳ್ಳಾಗಲ್ಲ ಹನುಮಪ್ಪನ ಮನಸ್ಸಿಗೆ ಬಂತು ಅಂದ್ರೆ ಅದ್ ನಡುವು ಅಂತ ಅವ್ರ ಗಟ್ಟಿ ಹಿಡಿದು ಬಿಟ್ರಾಯ್ತು ಅದರಿಂದ ಅವರೇನಾರು ಅಕಸ್ಮಾತ್ ಆಗಿ ಬಯಸಿದರೆ ರಾಮದೇವರ ಊಟುತ್ತೋ ಅದಾಯ್ತು ಅಂತಲೇ ಅದು ಅದಾಗಿದೆ ಇರೋದು ಗಟ್ಟಿಯಾಗಿ ಹನುಮಂತ ದೇವರ ಆರಾಧನೆಯನ್ನು ಮಾಡಬೇಕು ಅನ್ನೋದನ್ನು ಆಚಾರ್ಯ ತಿಳಿಸ್ಕೊಡ್ತಾ ಇದ್ದಾನೆ ಇದು ರಾಮದೇವರ ವಚನ ಅವರಿಗೆ ಕಡೆಗೆ ಹೊರಡುವಾಗ ಹೊರಕೊಟ್ಟು ಹೋಗ್ತಾ ಇದ್ದಾನೆ ಪರಮಾತ್ಮ ಸದಾ ಪ್ರವರ್ಧಮಾನಯಾ ತಯೇಮೇ ಅಹಮಂಜಸಂಜಯ್ ಸದಾಧಿಕಾ ಹಿ ಮೇಸ್ತು ಸಾ ನೋಡಪ್ಪ ಇದರಿಂದಾಗಿ ನೀನು ಮತ್ತೆ ಮತ್ತೆ ಈ ಉತ್ಕೃಷ್ಟವಾಗಿರತಕ್ಕಂತಹ ಕ್ರಮದಲ್ಲಿ ನನ್ನನ್ನು ಆರಾಧನೆ ಮಾಡಿತೀಯಾ ಅಂತಂದರೆ ಅವರೇನು ಕೇಳ್ಕೊಳ್ಬೇಕು ಮತ್ತೆ ನಿಂಗೆ ಏನ್ ಬೇಕು ನಾನೇನೇನೋ ಕೊಟ್ಟೆ ನಿಂಗೇನಾದ್ರು ಬೇಕಾ ಏನ್ಬೇಕು ನಿಮಗೆ ಅದಕ್ಕೆ ಅವರಂತಿರಿತೋ ಮರುತ್ಸುತೋ ಜಗಾದ ವಿಶ್ವನಾಯಕಂ ನಾಯಕ ಕೈ ಮುಕ್ಕೊಂಡು ವಿದೇಹಿ ಪಾದ ಪಂಕಜೇ ತವೇಶ ಭಕ್ತಿನ್ ಕೇಳಲು ಸ್ವಾಮಿ ಭಕ್ತಿಯನ್ನು ಕೊಡು ನಿನ್ನಲ್ಲಿ ಪ್ರೀತಿಯನ್ನು ಕೊಡು ಬೇರೆ ಕಡೆಯಲ್ಲೂ ನಾವು ಪ್ರೀತಿ ಇದು ಹಚ್ಚಿಕೊಂಡ್ರೆ ಬಹಳ ದುಃಖ ಪಡಬೇಕಾಗತ್ತೆ ಎಷ್ಟು ಅನಂತ ದುಃಖ ನಿನ್ನಲ್ಲಿ ಆ ಪ್ರೀತಿಯನ್ನು ಮಾಡ್ತಾ ಇದ್ರೆ ಅದು ಆನಂದಮಯಕ್ಕೆ ಪರಿವಸನ ಆಗುತ್ತದು स्वल्प आनंदातिशय के कारण आगते मेले निन्दली भक्ति अभी पाद पंकूरी सदा प्रवर्धम अहमंजस नान सदा बेीता भक्त सदा आनंद पड़ो नानू सम दीव संचया सदा इडी जीवजात यारगूरबार अच्छे नुन भक्ति ಯಾರಿಗೂ ಅಷ್ಟು ದುಡ್ಡು ಇರಬಾರದು ನನಗೆ ಅಷ್ಟು ದುಡ್ಡು ಇನ್ಯಾರಿಗೂ ಆ ಭಕ್ತಿ ಇರಬಾರ್ದು ಆ ಸಂಪತ್ತು ನನ್ನಲ್ಲೂ ಅಧಿಕವಾಗಿರಬೇಕು ಅದಕ್ಕೆ ಜೀವಾಧಿಕರು ಅಧಿಕ ಜೀವ ಅಧಿಕ ಪ್ರಾಣ ಜೀವೋತ್ತಮರು ಕರ್ಚಿಕೊಳ್ತಾರೆ ಅಧಿಕವಾದ ಭಕ್ತಿಯನ್ನು ಪಡೆದವರು ಅಧಿಕವಾಗಿ ಭಗವಂತನನ್ನು ಮುದಿಸಿಕೊಂಡವರು ಇದು ಒಂದು ಕಾರಣ ನಮೋ ನಮೋ ನಮೋ ನಮೋ ನಮಿತೇ ಸದಾ ಪದಂ ಸಮಿ के के रहे। गंटे आ रूप नमस्कार कई मुकुत हनुमेवर चित्री गंटे ना कई मुक यारू अयद रामदेव ध्यानगड़े भगवंत का रूप नोड़ता नोड़ता सदा कईम क्रमेति जगद्कृणाद तृणादि यारो ए समेतवा रामचंद्र देव तुम्हारे सेरता ಖಗಾ ಮೃಗ ಖಗಾ ಪಕ್ಷಿಗಳು ಮೃಗಗಳು ಜಲಚರಗಳು ಅದರಂತೆ ತೃಣಾನಿಗಳು ಪಿಪಿಲಿ ಕಷ್ಟಗದ್ಧ ಕತ್ತಗಳು ಹೋದ ಅಂದ್ರೆ ಆ ಶರೀರ ಸಮೇತ ಅಲ್ಲ ಆ ಶರೀರ ಬಿಟ್ಟು ಆತ ಉತ್ಕೃಷ್ಟವಾದ ಒಳಗಡೆ ಸ್ವರೂಪವನ್ನ ಅಂದ್ರೆ ಯಾವ್ಯಾವ ಶರೀರದಲ್ಲಿದ್ರೋ ಅವರು ಎಲ್ಲರೂ ಹೊರಟ್ರೂ ಬ್ರಾಹ್ಮಣರು ಮಾತ್ರ ಉದ್ಧಾರ ಆಗ್ತಾರೆ ಹಾಗಿದೇಹಿ ಏನೇನು ಹುಚ್ಚಿ ಎಲ್ಲ ಹೇಳಿದ್ದಾರೆ ಆಚಾರ ಸ್ಪಷ್ಟ ತೋರಿಸಿಕೊಡ್ತಾ ಇದ್ದಾರೆ ಸಜ್ಜೀವರು ಎಲ್ಲಿದ್ರು ಅವರು ಉದ್ದಾರ ಇದೆ ಈ ಬಾಹ್ಯ ಜಾತಿ ಅನ್ನೋದು ಅದಿ ಕಾರಣ ಅಲ್ಲ ಸದಾ ಸು ವೃತ್ತರ ಪುನಃ ಅವುಗಳೇ ಇದ್ರು ಅವರೇ ಹೊರಟರು ಇನ್ನು ಮನುಷ್ಯರು ಇನ್ನು ವಾನರರು ಅವರು ಹೊಟ್ಟು ಆಶ್ಚರ್ಯರಾದ ಆಶ್ಚರ್ಯ ಪಡಬೇಕಾಗಿಲ್ಲ ಸದೈವರಾಮ ಭಾವರ ಸದಾ ಸುತತ್ವವೇದಿನಃ ಯಥೋಸ್ತುಪದ ಸದಾ ಸದಾ ರಾಮಚಂದ್ರ ದೇವರನ್ನ ಧ್ಯಾನ ಮಾಡಿ ಸದಾ ಸುತತ್ವವೇದಿನ ಒಳ್ಳೆ ವಿಚಾರವನ್ನ ತಿಳಿದಿದ್ರು ಅಂದ್ರೆ ಆ ಶರೀರದಲ್ಲಿದ್ರೂ ಕೂಡ ತತ್ವಜ್ಞಾನಿ ಹೋದ್ರು ಅಂತಿಲ್ಲ ಸಾಧನೆ ಮಾಡಿದ್ದವರಿಗೆ ಆಗ ಆ ಶರೀರ ಬಂದಿತ್ತು ಆ ಶರೀರದಲ್ಲೂ ಅಲ್ಲಿ ಧ್ಯಾನ ಮುಂದುವರಿಸ್ತಾ ಇದ್ರು ಆ ಸಂಸ್ಕಾರ ಹೋಗಿರಲಿಲ್ಲ ಅವರಿಗೆ ಹೊರಬಿಟ್ಟರು ಹೀಗೆ ಇದು ಕಾರಣ ಅಲ್ಲಿ ಸತೈ ಸಮಾವೃತ ಉತ್ತರ ದಿಕ್ಕಿಗೆ ಹೊರಟಿದ್ದಾರೆ ಪರಮಾತ್ಮ ಹೇಗಿದ್ದಾನೆ ಅನಂತ ಸೂರ್ಯ ದೇದಿತಿ ದುರಂತ ಸದ್ಗುಣ ಗುಣಗಳಿಂದ ತುಂಬಿರುವ ಪರಮಾತ್ಮರ ದಿವ್ಯ ರೂಪ ರಾಮಚಂದ್ರ ರೂಪ ಪಟಾಭಿರಾಮ ಹೇಗಿದ್ದಾನೆ ಸ್ವಾಮಿಯ ಕಾಲಿಕೆ ದಿವ್ಯ ರೂಪ ಅದರ ಜೊತೆಯಲ್ಲಿ ಕಾಂತಿ ಒಟ್ಟಿಗೆ ಬಂದರೆ ಯಾರ್ಯಾರು ಎಷ್ಟೆಷ್ಟು ಶಕ್ತಿ ಇದೆ ಅಷ್ಟು ತೋರಿಸ್ತಾ ಇದ್ದಾರೆ ಹೆಚ್ಚು ನೋಡುವವರಿಗೆ ಹೆಚ್ಚು ಪ್ರಕಾಶ ಒಂದೇ ರೂಪ ಅಷ್ಟು ತೋರಿಸ್ತಾ ಇರುವ ಅದ್ಭುತ ರೂಪದಿಂದ ತಾನು ಪ್ರಯಾಣ ಮಾಡುತ್ತಾ ಸಹಸ್ರ ಸೂರ್ಯ ಮಂಡಲ ಜ್ವಲ ಕಿರೀಟ ಸುನೀಲ ಕುಂತಲ ಮೃತಾಂತ್ ಕುಂತಲಾವೃತೆಯೂ ಕಾಂತಿ ಸನ್ಮುಖ ಅಷ್ಟು ವಿಶೇಷ ಮಾತಾಡುತ್ತಾರೆ ಸಹಸ್ರ ಸೂರ್ಯ ಮಂಡಲ ಜ್ವರ ಕಿರೀಟ ಹಿಂದೆ ಅನಂತ ಅಂದ್ರೆ ಸಹಸ್ರ ಅಂತ ಅವರವರಿಗೆ ಕಾಣಿಸುವಷ್ಟು ಅಂತ ಅದಕ್ಕೆ ಬೇರೆ ಬೇರೆ ಸಂಖ್ಯೆಯನ್ನು ಹೇಳಿದಿರುವುದು ಅಲ್ಲಿ ಸಾವಿರಾರು ಕಿರೀಟ ಸೂರ್ಯ ಮಂಡಲೇ ಹೊಡಿತಾ ಇದ್ರೆ ಹಾಗೂ ಅಂತ ಕಿರೀಟ ಮಂಡಲ ಏನು ಝಗ ಹೊಳಿತಾ ಇದೆ ಅಂತಹದ್ದು ತಲೆ ಮೇಲೆ ಕಿರೀಟ ಹಾಕೊಂಡಿದ್ದಾರೆ ತನ್ನ ಆ ಕಿರೀಟದಿಂದಲೂ ಹೊರಗೆ ಬಂದಿರುವಂತಹ ಕೂದಲಿನ ರಾಚಿ ನೀಲಕ್ಕುಂತಹ ಮುಂಗುರುಳುಗಳು ಅವರು ಹೊಂದಿರತಕ್ಕಂತಹದ್ದು ಅದರಿಂದ ಆವೃತವಾದಂತಹ ಅನೇಕ ಹಿಂದೂಗಳು ಅನೇಕ ಚಂದ್ರರು ಅವರ ಕಾಂತಿಯನ್ನು ಕೂಡ ಅದರ ಕೆಳಗೆ ಮಾಡುವಷ್ಟು ಅತ್ಯದ್ಭುತವಾದಂತಹ ಯಾವ ಕಾಂತಿ ತನ್ನ ಮುಖದ ಕಾಂತಿ ಅಂತಹ ಕಾಂತಿಯನ್ನು ಇಟ್ಟಿರಬೇಕು ಸುರಕ್ತ ಪದ್ಮಲೋಚನ ಕೆಂಪಾಗಿರುವಂತಹ ಕಣ್ಣುಗಳು ಸುತ್ತಲೂ ಎಲ್ಲ ಕೆಂಪು ಕಿಚ್ಚಾಗಿ ಕಾಣಿಸ್ತಾ ಆ ಕಣ್ಣಲ್ಲಿ ಸುಬಿದ್ಯುದಾಭ ಕುಂಡರ ಆ ಕಡೆ ಈ ಕಡೆ ಹೊಳಿತಾ ಇದ್ರೆ ಫಳಫಳ ಫಳ ಫಳ ಫಳ ಅಂತ ಮಿಂಚು ಹೊಡಿತಾ ಇದೆ ಅಂತ ಅನಿಸ್ತಾ ಇರಬೇಕು ಕಿವಿಯಲ್ಲಿ ಹಾಕಿದೆ ಕುಂಡಲ ಹಾಕಿದೆ ಸ್ವಹಾಸವಿದ್ರೂಾಧರ ಆ ಮುಖಮಂಡಲದಲ್ಲಿ ನಗತಾ ಇದ್ದರೆ ಆ ತುಟಿಗಳು ಬಿರುದ್ದು ಸ್ವಲ್ಪ ನಗತಾ ಇದ್ರೆ ಹ್ಯಾಕ್ ಕಾಣ್ತಾ ಇರಬೇಕು ಅದೇನು ಹವಳವೇ ಒಡ್ಕೊಂಡಿದೆಯೇನೋ ಅಂತ ಅನಿಸ್ತಾ ಇರಬೇಕು ಆ ಕ್ರಮದಲ್ಲಿ ಕಾಣ್ತಾ ಇರಬೇಕು ಸಮಸ್ತವೇದ ಸಮಸ್ತವೇದ ವಾಗ್ರಸ ಮಾತೆ ಹೇಗಿದೆ ಒಬ್ಬೊಬ್ಗೂ ಮಾತಾಡಿಸ್ತಾ ಇದ್ದ ಅಂತ ಪರಮಾತ್ಮ ಅದು ಕುತುಹ ವಾಹನದಲ್ಲಿ ಕೂತು ಪ್ರಯಾಣ ಮಾಡ್ತಾ ಇದ್ದಾರೆ ಅವರು ಅನುಗ್ರಹ ಮಾಡ್ತಾ ಇದ್ದರೆ ಎಲ್ಲ ವೇದಗಳ ಸಾ ಅಂತಹ ಮಾತುಗಳನ್ನ ಆಡ್ತಾ ಇರಬೇಕು ದಿವಾಕರೌಘ ಕೌಸ್ತುಭ ಪ್ರಭಾ ಪ್ರಭಾಸಕೋರು ಕಂಧರ ಪರಮಾತ್ಮ ಧಾರಣ ಮಾಡಿರುವಂತಹದ್ದು ಅಂತಂದ್ರೆ ಸೂರ್ಯ ಅವರ ಓ ಅವರ ಸಮುದಾಯಗಳನ್ನೇ ಬಂದು ಸೇರಿಕೊಂಡಿದ್ದರೆ ಕುತ್ತಿಗೆಯಲ್ಲಿ ಹೇಗಿದೆಯೋ ಹಾಗೆ ಕುತ್ತಿಗೆಗೆ ಬಿಗಿದಿರುವಂತಹ ಕೌಸ್ತುಭಮಣಿಯ धारण पत् अब दष्टपुष्टो धारण ಭುಜ ಭುಜದ್ವಯ ಅಂಕಿತ ಇದು ಭುಜದ್ವಯದಲ್ಲಿ ಅಂಕವನ್ನ ಧಾವಣ ಮಾಡಿದ್ದಾನೆ ಅದರಂತೇನೆ ಜಗದ್ವಿ ಮಧ್ಯ ಕೈಯಲ್ಲಿ ಬಾಣ ಹಿಡಿಕೊಂಡಿದ್ದಾನೆ ಎಡುಗೆಯಲ್ಲಿ ಬಿರು ಹಿಡಿದಿದ್ದಾನಂತೆ ಕೈಯಲ್ಲಿ ಬಾಣ ಹಿಡಿಕೊಂಡಿದ್ದಾನೆ ಪರಮಾತ್ಮ ಸ್ವಯಂ ಸದೇನ ನಿರ್ಮಿತೋ ಹೋ ಮಧುಶ್ಚ ಕೈಟವಾಹ ಅದರಿಂದಲೇನೆ ನಾಶ ಮಾಡಿದ್ದ ಪರಮಾತ್ಮ ಶರೇಣತೇನ ವಿಷ್ಣುನಾಮಣಾ ಅದನ್ನೇ ಯಾರಿಗೆ ಕೊಟ್ಟಿದ್ದಂತೆ ಪರಮಾತ್ಮ ಶತ್ರುಘ್ಞನ ಕೊಟ್ಟಿದ್ದ ಅದು ಹಾಗೆ ಅದರಿಂದಲೇನೆ ಮಧುರಾ ಪಟ್ಟಣ ಅಂತ ನಿರ್ಮಾಣ ಮಾಡುತ್ತಿದ್ದು ಅಂತಹ ಬಾಣವನ್ನ ಕೈಯಲ್ಲಿ ಇಟ್ಕೊಂಡಿದ್ದಾನೆ ಸಮಧಾರ ತಂ ಕರೆ ಸಂಯ ನಾವು ಈ ಭದ್ರಾಚಲ ರಾಮದೇವರು ನೋಡ್ತೇವೆ ಭದ್ರಾಚಲದಲ್ಲಿ ರಾಮದೇವರು ಹಾಗೆ ಸೀತಾದೇವರು ಲಕ್ಷ್ಮಣ ಕೈಯಲ್ಲಿ ಬಿದ್ದಲು ಬಾಣ ಹೇರಿ ಕೂತಿದ್ದಾನೆ ಕೂತಿರುವ ರೂಪದಲ್ಲಿ ಹೀಗಿದೆ ಹಾಗೆ ಧಾರಣ ಮಾಡಿದ್ದಾನೆ ವಾಂಗ್ವಾಹುವಿನಿಂದಾಗಿ ಧನುಷ್ ಅದಕ್ಕೆ ಶಾಂಗ ಅಂತ ಹೆಸರು ಅದನ್ನು ಧಾರಣ ಮಾಡಿದ್ದಾನೆ ಉದಾರವಾಹುಭೋಜನ ಶುಭಂಗದ ಮಹಾಂಗುಲೀಯ ಭೋಜಿತ ಸತ್ಕರಾಂಜ ಅನರ್ಘ್ಯ ರತ್ನ ಮಾಲೆಯ ವನಖ್ಯಯ ಚಾಲಿ ವಿಸ್ತೃತೋ ರಸ ಬಭಾರಚ ಶ್ರಿಎ ಪ್ರಭು ಪರಮಾತ್ಮ ಉದಾರವಾದಂತಹ ಬಾಹುಗಳಿಗೆ ಹಾಕಿರುವಂತಹ ಭೂಷಣಗಳನ್ನ ಅದರಂತೆಯೇನೆ ಅಂಗದ ಮತ್ತೆ ಕಂಕಣ ಅಂಗದ ಅಂತಂದ್ರೆ ಈ ಕೆಳಗಡೆಗೆ ಹಾಕುವಂತಹದ್ದು ಕಂಕಣಗಳ ಒಂಥರ ಕೈಗೆ ಹಾಕಿರತಕ್ಕಂತಹ ಆಭರಣಗಳು ಅದರಂತೆ ಉಂಗುರಗಳನ್ನು ಮಹಾಂಗುಲಿ ದೊಡ್ಡ ದೊಡ್ಡ ಉಂಗುರಗಳನ್ನು ದಾನ ಮಾಡಿದ್ದಾನೆ ಆದರೆ ಕೈ ಅನಘ್ಯ ರತ್ನಮಾಲೆಯ ಅನರ್ ಬೆಲೆ ಕಟ್ಲಿಕ್ಕಾಗದೇ ಇರುವಂತಹ ಒಂದು ಅದಕ್ಕೆ ವನ ಅಂತ ಹೆಸರು ಮನಮಾಲ ಮನಮಾಲ ಅಂತಾರೆ ಅದಿದ್ದಾನೆ ವಿಲಾಸ ವಿಸ್ತೃತವರು ಸಹ ಅದೇ ಈಗ ಈ ಕಡೆಗೆ ಹೊಯ್ದಾಡ್ತಾ ಇದ್ರು ಅಷ್ಟು ದೊಡ್ಡ ಎದೆ ಕಾಣಿಸ್ತಾ ಇದೆ ಆ ಎದೆ ತುಂಬಾ ಆಕಡೆ ಈ ಕಡೆ ಪರಮಾತ್ಮ ಅಲ್ಲಾಡ್ತಾ ಅದು ಹೊಯ್ದಾಡ್ತಾ ಇರಬೇಕು ಕಾಣಿಸ್ತಾ ಇದೆ ಅಲ್ಲೇನೆ ಶ್ರೀವತ್ಸ ಚಿಹ್ನೆಯಿಂದ ಬಲಭಾಗದಲ್ಲಿ ಧಾರಣ ಮಾಡಿದ್ದಾನೆ ಸಭೂತಿ ಏನು ಅದನ್ನೇ ಭೂತಿ ಅಂತ ಕೂಕ್ತಾರದು ಭೂತಿವತ್ಸ ಅಂತ ಶ್ರೀವತ್ಸ ಭೂತಿವತ್ಸ ಶ್ರೀ ಅಂದ್ರೆ ಭೂತಿ ಭೂತಿ ವತ್ಸ ಅದರಿಂದ ಭೂಷಣನಾಗಿ उदर दूर उदार मध्यभूषण मध्य भाग के बटे मेलगे मेल उड़ वस्त्र बिंचुटे अल्लींजी विग्रह स्पष्ट काम दिव्य आकृति सुमृत जान मंडल हिंद गिता का ವೃತ್ತ ಜಂಘಕಃ ಕ್ರಮವಾಗಿ ತಳ್ಳಿಗೆ ಬಂದಿರತಕ್ಕಂತಹ ಜಂಗಾಭಾಗ ಮೀನ್ಕಂಡ ಸ್ವಟ್ಟ ಪಾದ ಪಲ್ಲವಹ ತಂಪಾಗಿರತಕ್ಕಂತಹ ಪಾದ ರುಚಿಗಳು ಆ ಕ್ರಮದಲ್ಲಿ ಧಾರಣವಾಡಿ ಪರಮಾತ್ಮ ಲಸ್ಧಮಣಿದ್ಯುತೀರಾಜ ರಾಘವೋಧಿಕಂ ಅಸಂಖ್ಯ ಸಮಸ್ತ ಶಕ್ತಿ ಸತ್ತನು ಸಮಸ್ತ ಶಕ್ತಿಗಳಿಗೂ ಕೂಡ ದೊಡ್ಡ ಆಟ ಗುಣಗಳನ್ನು ಹೊಂದಿರುವ ಅದ್ಭುತವಾದ ರೂಪವನ್ನು ತಾನು ಧಾರಣ ಮಾಡಿತಾ ಯಾಕೆ ಪ್ರಯಾಣ ಮಾಡ್ತಾ ಇದ್ದಾನೆ ಅನ್ನೋದನ್ನ ಸುಂದರವಾದ ಕ್ರಮದಲ್ಲಿ ಸುದೀರ್ಘವಾಗಿ ಆಚಾರ್ಯ ಚಿತ್ರಣ ಮಾಡಿದ್ದಾರೆ ಹೊರಳಿದ ಸಿದ್ಧವಾದ ಕ್ರಮ ಹೇಗಿದೆ ಆ ಕ್ರಮದಲ್ಲಿ ವಿಭೂಷಿತನಾಗಿ ಪರಮಾತ್ಮ ವಿಮಾನದಲ್ಲಿ ಹುಟ್ಟಿರುವ ಯಾರ್ಯಾರು ಛತ್ರ ಹಿಡಿದ್ರು ಚಾಮರ ಹಿಡಿದ್ರು ಇತ್ಯಾದಿಗಳನ್ನೆಲ್ಲ ಹೊರಟನೆ ಮಾಡುತ್ತಾ ಪರಮಾತ್ಮನ ಪ್ರಯಾಣ ತಿಳಿಸಿಕೊಡ್ತಾರೆ ಪರಮಾತ್ಮನ ಪ್ರಯಾಣ ಆದ್ಮೇಲೆ ಅಲ್ಲಿಗೆ ಬ್ರಹ್ಮದೇವರು ಎದುರುಗಡೆ ಬಂದು ಪರಮಾತ್ಮನೊಂದೇ ಒಂದೊಂದೇ ಊರ್ಧ ಲೋಕಗಳಲ್ಲಿ ಸ್ವಾಗತ ನಡೆಯುತ್ತೆ ಅಲ್ಲೆಲ್ಲ ಆದ್ಮೇಲೆ ಬ್ರಹ್ಮಲೋಕಕ್ಕೆ ಪರಮಾತ್ಮ ಬಂದಾಗ ಬ್ರಹ್ಮದೇವರು ಬಂದು ಇಲ್ಲಿ ತನಕ ಏನೇನು ಸಾಧನೆ ಮಾಡಿದ್ರು ಅವ್ರಿಗೆ ಏನೇನು ಪಟ್ಟಿ ಕೊಡಬೇಕಾಗಿತ್ತು ಯಾವ್ಯಾವ ಗತಿ ಕೊಡಬೇಕಾಗಿತ್ತು ಕೈ ಕೈಗೆ ಯಾವ ಗತಿ ಕೊಡಬೇಕಾಗಿತ್ತು ಪಟಾಭಿಷೇಕ ತಪ್ಪಿಸಿದವಳು ಮಂತ್ರದಿಂದ ಪ್ರೇರಿತರಾದರೂ ಕೂಡ ಅವ್ಳ ತಪ್ಪಿಸೋಳ ಅವಳು ಅವಳಿಗೆ ಯಾವ ಲೋಕ ಬೇರೆ ಈ ಸಜ್ಜನರನ್ನೆಲ್ಲ ಮೋಕ್ಷ ಕರ್ಕೊಂಡು ಹೋಗ್ತೀನಿ ಕರ್ಕೊಂಡು ಹೋಗ್ತೀವಿ ಈಗಲೂ ಮೋಕ್ಷ ಕೊಡೋ ಹಾಗಿಲ್ಲ ಅವೆಲ್ಲ ಏನು ಕೂಡಿಸ್ಬೇಕು ಏನ್ ಮಾಡಬೇಕು ಇದೆಲ್ಲದರ ಪಟ್ಟಿಯನ್ನ ಕೊಡ್ತಾನೆ ಅವೆಲ್ಲ ಪಟ್ಟಿ ಕೊಟ್ಟು ರಾಮಾಯಣದ ಹಿನ್ನೆಲೆಯನ್ನು ಹೇಳಿ ಉಪಸಂಹಾರಕ ಮತ್ತು ನಾಳೆ ನಾಡಿದ್ದು ದಿವಸ ಬೇಕಾಗ್ತದೆ ವಾಸ ಪ್ರಾಯ ಈ ಸಮಯದಲ್ಲಿ ಸಂಧ್ಯಾ ಗೋಧೂಳಿ ಮುಹೂರ್ತದ ಸಮಯದಲ್ಲಿ ಅಣಿಗ್ರಹಣ ಮಾಡಿದ ನಮಸ್ವಾಮಿ ಕುಲದೇವತಾ ಶ್ರೀ ವೆಂಕಟೇಶ ದೇವರು ಶ್ರೀ ಮನೋಹರ ಪತ್ನಿಕಾಧರ ಪಾಯಿ ಮಾಂ ಕರು ಅನಂತ ಗುಣಾಕರ ಸಕಲ ದೋಷವೂ ಇಲ್ಲೂರ ಆತನನ್ನು ಬಿಟ್ಟು ನಾವು ನಾವು ನಮ್ಮೇಲೆ ಎಷ್ಟಿದೆ ಗೊತ್ತಾ ಸಾಮರ್ಥ್ಯ ಅಂತ ಅಹಂಕರಿಸಿದರೆ ಸ್ವಲ್ಪ ಬೆದರಿಕೆ ಹೊದಿಸಿದರೆ ಸಂಸಾರದಲ್ಲಿ ಸ್ವಲ್ಪ ಅಳ್ಳಾಡಿಸಿದರೆ ಹೆದರ್ನೇವೆ ಅಷ್ಟೇ ಒದ್ದಾಡಿ ಹೋಗ್ತೇವೆ ಎಷ್ಟು ಒದ್ದಾಟ ಆಗುತ್ತೆ ಅನ್ನೋದಕ್ಕೆ ಜನಕರಾಜರು ಒಬ್ಬರು ಸಾಕ್ಷಿ ಏನು ಕೊರತೆ ಅವರಿಗೆ ಅಂತ ಜನಕರಾಜ್ ಓಡಾಡಿಸಿ ತಮ್ಮ ಮೃತನಾದಂತೆ ಯಾವುದಾದ ಇತ್ತ ಏನೇನೋ ಭಯ ಹುಟ್ಟಿಸಿ ಏನು ಮಾಡಲಿಲ್ಲ ಭಯ ಹುಟ್ಟಿಸಿ ಉಂಟು ಭಯ ಅದು ಸಂಸಾರ ನಿಜವಾದ ಸಂಸಾರ ಅಂದರೆ ಭಯ ಅಷ್ಟು ದುಃಖ ಇನ್ ಯಾವುದರಿಂದಲೂ ಆಗೋಲ್ಲ ಅಂಥಾಪರಿ ಅವರು ಭಯಗ್ರಸ್ತರಾಗಿ ಕೂತಾಗ ಮುಂದೇನು ಹಾಗಾದ್ರೇನು ಹೀಗಾದ್ರೇನು ಅಂತ ನಾನಾ ಆತಂಕಗಳಿಗೆ ಒಳಗಾಗಿ ಏನು ಹೆದರ್ಬೇಡಪ್ಪ ನನಗೆ ಪರಮಾತ್ಮನ ಚರಿತ್ರೆ ಹೇಳಿದ್ರು ಕೇಳು ಭಗವಂತನ ಭಗವಂತನ ಸನ್ನಿಧಾನ ಪಾತ್ರರ ಭಗವದ್ಭಕ್ತರ ಚರಿತ್ರೆಯನ್ನು ಕೇಳಿದರೆ ಮನೋವಿಶುದ್ಧಿ ಚರಿತ ಅನುವಾಗ ಮನಸ್ಸು ಶುದ್ಧವಾಗುತ್ತೆ ಭಯ ಹಾಗೆಯೇ ಎಲ್ಲ ತತ್ವಜ್ಞಾನವೇ ಭಯಕ್ಕೆ ವಿರೋಧಿ ಯಾವುದು ರೈಟ್ ದ ಅಪೋಸಿಟ್ ವಾರ್ಡ್ ಸ್ವಲ್ಪ ಬರೆದುಕೊಟ್ಟಿರ್ತಾರಲ್ಲ ಅನ್ಕೊಟ್ಟಾಗೆ ನೀವು ಭಯ ಅಂತ ಯಾವ್ದು ಭಯ ಬೇಕ್ರಿ ಅದಕ್ಕೆ ಧೈರ್ಯ ಅಂದ್ರೆ ಏನ್ ಧೈರ್ಯ ಅಂದ್ರೆ ಯಾರಾಗ ಹೋಗೋದು ಅದಲ್ಲ ಹುಂಕುತನ ಅಂತ ತಿಳುವಳಿಕೆಲ್ಲದೆ ಹುಚ್ಚುಚ್ಚು ಮಾಡಿ ಅಲ್ಲೆಲ್ಲೋ ಕೈ ಹಾಡ್ತೇನೆ ಅಂತ ಹೋದ್ರೆ ಸ್ವಲ್ಪ ಕೈಯಲ್ಲಿ ಹಾಡಿನ ಅದೆಲ್ಲ ಅಲ್ಲ ಧೈರ್ಯ ಅಂದ್ರೆ ಬೌದ್ಧಿಕವಾದ ವ್ಯವಸ್ಥೆ ಸತ್ಯ ತಿಳುವಳಿಕೆ ಇದ್ರೆ ಅದನ್ನ ಧೀ ಅಂತ निजवा संजाते तिलवल यार अद्देला आटवाड़ा धीरा रमते तहार अब धीर अवण धैर्य अंदर भयोधिया भयके विरोधिया शब्द तत्वज्ञान अर्थ धैर्य शब्द स्वरस्य ಒಳ್ಳ ತಿಳಕೆ ಭಯ ಕಡಿಯತ್ತೆ ಏನೆ ಹಿಡ್ಕೊಂಡು ಹೆದರ್ತಾ ಇರ್ತೀವಿ ನಾವು ಹಾಗಾದ್ರೂ ಹೀಗಾಗಿ ಏನು ಆಗಲು ಇದು ಇದು ಇಷ್ಟೇನಿದ್ರೆ ಹಣ ಬರ ನಮ್ಗೆ ಧೈರ್ಯ ಸರಿಯಾಗಿರುವ ತಿಳುವಳಿಕೆ ಬಂದ್ರೆ ಏ ಅಷ್ಟೇನಾಯೋ ಏನೋ ನೋಡ್ಬಿಟ್ಟಿರ್ತಾನೆ ನೋಡ್ಬಿಟ್ಟು ಏನೋ ಸ್ವಲ್ಪ ಗಿಪ್ಪಾಟಿರ್ತಾನೆ ಆಗ ನಮ್ಮ ಕೈಲಿ ಹಿಡಿತೋರ್ತೀವಿ ನೋಡಿ ಏನ್ ಏನಲ್ಲ ಇದೆಯೇ ಏನಿಲ್ಲ ಹೋಗೋನು ಓ ಇಷ್ಟೇನಾಯ್ರು ನೋಡಿ ಬಂದ ಮೇಲೆ ಭಯ ಹೋಗುತ್ತೆ ಭಯವನ್ನ ಕಳಿಲಿಕ್ಕಿರುವಂತಹ ಒಳ್ಳೆ ಔಷಧಿ ಅಂದರೆ ಉಪಾಯ ಒಂದೇ ಒಂದು ಅಂತಂದ್ರೆ ಒಳ್ಳೆ ತಿಳುವಳಿಕೆ ಸರಿಯಾದ ತಿಳುವಳಿಕೆ ತಪ್ಪು ತಿಳುವಳಿಕೆಯಿಂದ ಭಯ ಬರುತ್ತೆ ಸರಿಯಾದ ತಿಳುವಳಿಕೆಯಿಂದ ಭಯ ಹೋಗುತ್ತೆ ಯಾಕೆ ಜ್ಞಾನಿಗಳಿಗೆ ಭಯ ಇಲ್ಲ ಮೋಹ ಇಲ್ಲ ಮಮತಾ ಇಲ್ಲ ಒದ್ದಾಡೋಲ್ಲ ದುಃಖ ಪಡೋಲ್ಲ ಯಾಕಿಲ್ಲ ಅಂತಂದ್ರೆ ಧೀರಸ್ತತ್ವ ಮುಖ್ಯತಿ ಅವರಿಗೆ ಧೀ ಇದೆ ನಮಗೂ ಆ ಧೀ ಕೊಡು ಸ್ವಾಮಿ ಆ ಧೀ ಬುದ್ಧಿಯನ್ನು ನಮಗೂ ಕೊಡು ಅಂತ ಕೇಳಿದಾಗ ಗೀತಾದಿಗಳಿಂದ ಎಲ್ಲ ಕಡೆಯಲ್ಲೂ ಅದೇ ಬುದ್ಧಿ ಕೊಟ್ಟು ಶತಾನಂದರು ಅದನ್ನೇ ನಿನಗೆ ಅದನ್ನೇ ಹೇಳ್ತೇನೆ ಕೇಳು ಹೆದರ್ಬೇಕಾಗಿಲ್ಲ ಎಲ್ಲ ಕಾಲಕ್ಕೂ ಕೂಡ ಭಗವಂತನೇ ರಕ್ಷಕನಾಗಿದ್ದಾನೆ ರಕ್ಷಣೆ ಮಾಡಿಯೇ ಮಾಡ್ತಾನೆ ತನ್ನವರನ್ನು ಕೈ ಬಿಡೋಂದ ಅದಕ್ಕೆ ಸಾಕ್ಷಿಕವಾಗಿ ಋಷಭಾಚಿ ಉಪಾಖ್ಯಾನಿಜವಾದ ವಿಷವಾದ ಪರಮಾತ್ಮನೇ ಆ ಹಸುರನನ್ನು ಕೊಂದು ತನ್ನವರಿಗೆಲ್ಲ ರಕ್ಷಣೆ ಕೊಟ್ಟನಲ್ಲ ಅದರಂತೆ ಮುಂದೆ ರಾಮಚಂದ್ರ ದೇವರು ಬರ್ತಾನೆ ರಕ್ಷಣೆ ಮಾಡೋನಿದ್ದಾನೆ ನೀವೇನು ಹೆದರಬೇಕಾಗಿ ನಾವು ಹೆದರ್ಬೇಕಾಗಿ ಕರೋನಾ ಪರೋನಾ ಅದು ಇದು ಅಂತ ಯಾತಕ್ಕೂ ಭಗವಂತ ಇದ್ದಾನೆ ರಕ್ಷಣೆ ಮಾಡ್ತಾನೆ ನಾವು ನಮ್ಮ ಕೆಲಸ ಏನು ಮಾಡಬೇಕು ಮಾಡ್ತಾ ಇರಬೇಕು ಅನ್ನೋದರ ಸೂಚನೆ ಕೊಟ್ಟ ಹಾಗಾಯ್ತು ಮತ್ತೆ ನಮ್ಮ ವಿಹಿತ ಕರ್ಮಾನುಷ್ಠಾನವನ್ನು ನಾವು ಮಾಡುವ ಸಾಧನ ಕಮ್ಮಿ ಆದರೆ ಪಾಪ ಏನಾದ್ರೂ ಹೆಚ್ಚು ಮಾಡಿದ್ವಿ ಅಂತಂದ್ರೆ ಆಗ ದುಃಖ ಎಲ್ಲ ಶುರುವಾಗ್ತಾನೆ ಏನ್ ಮಾಡಬೇಕು ಗೊತ್ತಾಗದೆ ಅವಸ್ಥೆ ಪಡ್ತೇವೆ ಸಾಧನ ಹೆಚ್ಚು ಮಾಡಿದ್ವಿ ಅಂತಂದರೆ ಯಾರೋ ಮುಖ್ಯಪ್ರಾಣಿ ದೇವರ ಅನುಗ್ರಹ ಆಗುತ್ತೆ ಭಗವಂತನ ಅನುಗ್ರಹ ಆಗುತ್ತೆ ಮತ್ತೆ ಯಾರ್ಯಾರದೋ ಕಾಲು ಹಿಡೀಬಾರ್ದಾಗೆಲ್ಲ ನಮ್ಗೆ ಏನು ಬೇಕಾದರೂ ದೇವರನ್ನೇ ಮುಖ್ಯ ಪ್ರಾಣಿ ದೇವರು ಪುತ್ರನಾಗಿ ಬರಬೇಕಾಗಿದ್ದರು ಅಂಜಿನ ದೇವಿಯಲ್ಲಿ ಹಿಡಿದಿದ್ದು ವರಹ ದೇವರನ್ನೇ ಅದರಿಂದಾಗಿ ಭಗವಂತನನ್ನೇ ಹೆಚ್ಚು ನಾವು ಆರಾಧನೆ ಮಾಡಿದರೆ ಅಥವಾ ಅವನಿಗೆ ಅಧಿಷ್ಠಾನುಭೂತರಾದ ಹರಿ ವಾಯು ಗುರುಗಳು ವಾಯುಗುರುಗಳು ಅವರನ್ನೇ ಅವಶ್ಯವಾಗಿ ಭಗವಂತ ಬರೀತಾನೆ ಒಳಗಡೆ ಕಣ್ಣು ತೆರ್ಕೊಳ್ಳುತ್ತೆ ಇದು ಎರಡನೇ ಸ್ವಲ್ಪ ಮದಾನಿ ಭರಿತರಾಗಿ ಅಪಚಾರ ಮಾಡಿಬಿಡಬಾರದು ಅದಕ್ಕೆ ಸದಾ ಜೀವೋತ್ತಮರು ಮುಖ್ಯ ಪ್ರಾಣಿ ದೇವರಿದ್ದಾರೆ ಅವ್ರು ಹೇಗಿದ್ದಾರೆ ಅವೆಲ್ಲ ಇದ್ರು ಅವ್ರು ಹೇಗಿರ್ತಾರೆ ನಮ್ಮ ಅವ್ರ ಚರಿತ್ರೆ ಕೇಳ್ತಾ ಇದ್ರೆ ಅಥವಾ ನಮ್ಮಲ್ಲಿ ಸಾಧಕೋತ್ತಮರು ಉಪ ಸಾಧಕರು ಅವರ ಚರಿತ್ರೆ ದೊಡ್ಡವರ ಚರಿತ್ರೆ ಎಲ್ಲ ಕೇಳ್ತಾ ಇದ್ರೆ ನಮ್ಗೆ ಏನಾಗುತ್ತೆ ನಮ್ಮಲ್ಲಿ ಬೇರೆ ಎಲ್ಲ ಮದ ಮುಂತಾದವು ಎಲ್ಲಿ ಸಾಧನೆ ಮಾಡ್ಲಿಕ್ಕೆ ಇಳಿದ ಮೇಲೆ ಬರುವ ದೊಡ್ಡ ರೋಗ ಅಂತಂದ್ರೆ ಮದ ನನ್ ಸಮಾನ ಯಾರ ನಾ ಅಂತ ದೇವರು ನನಗೆ ಎಷ್ಟ ಗೊತ್ತಾ ಈ ಮದ ಬದಲಾರ ಶೇಷಾಚಲೋಪಾಖ್ಯಾನದಲ್ಲಿ ಅದನ್ನು ತೋರಿಸಿಕೊಟ್ಟಿದ್ದಾರೆ ಅದರಂತೆ ವೆಂಕಟಾಚಲೋಪಾಖ್ಯಾನದಲ್ಲಿ ದೊಡ್ಡ ದೊಡ್ಡ ಅಧಿಕಾರಿಗಳು ಅಪರಾಧ ಮಾಡಿಬಿಡ್ತೇವೆ ಅಯ್ಯೋ ಮಾಡಿದೆ ಮಾಡಿದೆ ಎಂದು ಒದ್ದಾಡೋದು ಬೇಡ ಮಾಡೋದು ಮಾಡಿದ ಆಗೋಯ್ತು ಬೇಕು ಇನ್ನೊಮ್ಮೆ ಮಾಡಬಾರ್ದು ಅಪರಾಧವನ್ನು ಮಾಡಿದೆ ಭಕ್ತರೇಕ ಅಂದ್ರೆ ಜ್ಞಾನ ಸರ್ವಕರ ಮಾಡಿ ಬಸವಸಾತ್ ಕುರುತ್ತೆ ದಿನ ಒಳಗಡಿಯಲ್ಲಿ ರಕ್ತ ಜ್ಞಾನ ಅನ್ನುವ ಹಂತಿ ಇದೆಯಲ್ಲ ಎಲ್ಲ ಸುತ್ತ ಸದಾ ಭಕ್ತಿವಂತರಾಗಿರಬೇಕು ಭಗವಂತ ಮುಂದಿನ ತಾನು ನೋಡ್ಕೊಳ್ತೇನೆ ನಮಗೇನೇನಿತ್ತು ಅದನ್ನು ಯಾವುದು ತಪ್ಪಿಸೋಲ್ಲ ಕೊಡ್ತಾನೆ ಆಕಾಶರಾಜನಾಗಿ ಬಂದು ನೀವು ಮಗಳತ್ತ ದಾರಿ ಎಳಿದು ಕೊಡ್ತೀಯ ನಿನಗೆ ತಪ್ಪಲಿಲ್ಲ ಅಂತ ವೆಂಕಟಾಚ ಲೋಪಾಖ್ಯಾನೆ ಅದನ್ನೇ ಆ ಕಾಲಕ್ಕೆ ಹಾಗ ಸರ್ವೋತ್ಕೃಷ್ಟ ಯಾರು ಯಾರಿಗೋಸ್ಕರ ನಾವಿಷ್ಟೆಲ್ಲ ಕೆಲಸ ಮಾಡಬೇಕು ಆ ನಿರ್ಧಾರ ಆದರೆ ತಾನೇ ಇನ್ನೆಲ್ಲ ವ್ಯಾಪಾರ ಸರಿ ಹೋಗೋದು ಅದಕ್ಕೆ ಬರೀ ಒಂದು ಸ್ಟೇಟ್ಮೆಂಟ್ ರೂಪದಲ್ಲಿ ಎಲ್ಲ ಕಡೆ ಹೋಗಿ ಅದನ್ನು ತಂದುಕೊಟ್ಟರೆ ಯಾರು ಗುರುಭುಷಿಗಳಾದರೆ ಸತ್ಯ ಮಾಡ್ತೇನೆ ಅಂತ ತಾನೇ ಕೆಳಗಿಳಿದು ಬರೋಣ ಪರಮಾತ್ಮ ಆಗ ತಾನು ನೆಲೆಸಿರತಕ್ಕಂತಹ ಮೊದಲಿಗೆ ಆಕಾಶ ರಾಜ ಚೋಳರಾಜನಿಗೆ ಮೊದಲು ಶಾಪ ಇಟ್ಟು ಇಡೀ ಜಗತ್ತು ನನ್ನ ಅಧೀನ ನನಗೆ ವಿರುದ್ಧವಾಗಿ ನಡ್ಕೊಂಡಿದ್ದೆ ಅಂತಂದ್ರೆ ಅದರಲ್ಲೂ ಯಜಮಾನರು ಬಹಳ ಹೆಚ್ಚಳದಿಂದ ಇರಬೇಕು ಮನೆಯಲ್ಲಿ ಯಾರು ಅಧೀನರಿದ್ದಾರೆ ಅವೆಲ್ಲರಿಗೂ ಸಾಧನೆ ಮಾಡಿಸ್ತಾ ಅಪಚಾರ ನಡೆದನೆ ಅಂದ್ರೆ ಎಂಥ ಪಟ್ಟು ಕೊಡ್ತೇನೆ ಕಲಿಯುಗ ಮುಗಿಯೋ ತರ ಪಿಶಾಚಿ ಆಗಿಬಿಟ್ಟಿರೋದು ನಡು ಹೋಗ್ಬಿಡ್ತು ಪ್ರಪಂಚ ಆದ್ರೂ ಅಲ್ಲೂ ಕಾರಣ ತೋರಿಸ್ತಾರೆ ಎಲ್ಲೋ ಇರಬೇಡಪ್ಪ ಸಾಧನೆ ಮಾಡಿದ್ದೀಯಾ ಸತ್ಯಕ್ಕೆ ಇತ್ಯಾ ನನ್ನ ದೇವಸ್ಥಾನದಲ್ಲಿ ದೇವಸ್ಥಾನದ ಪಿಶಾಚಿ ಬೇರೆ ಪಿಶಾಚಿಗಳು ದೇವಸ್ಥಾನದ ಒಳಗೆ ಬರೋಲ್ಲ ಕಾರಣ ನನಗೆ ಮಾಡೋ ಎಷ್ಟೋ ಪೂಜೆಗಳನ್ನ ಯಾರು ನೋಡ್ಬೇಕಲ್ಲ ಈ ಬಾಗಿಲೇ ಹಾಕೊಂಡು ಕೊಟ್ಟಿದ್ದೇನೆ ಈ ಪೂಜೆ ಯಾರು ನೋಡಬೇಕು ಸಜ್ಜನಗಳು ನೀವೊಬ್ಬರು ನೋಡ್ಬೇಕಲ್ಲ ಅದಕ್ಕೆ ನಿನಗೆ ಪಿಶಾಚಿ ಜನ್ಮ ಕೊಟ್ಬಿಡ್ತೇನೆ ಅದಕ್ಕೆ ದೀರ್ಘ ಆ ಪಿಶಾಚಿ ಶರೀರದಲ್ಲಿ ನೋಡ್ತಾ ಇದೆ ನಾ ಮಾ ಕಿರಿಟಿ ಕಿರಿಟ ಎಲ್ಲ ದಾನ ಮಾಡಿದ್ದೇನೆ ಶುಕ್ರವಾರ ಸಮಯ ಬಂದಾಗ ಆಗ ಆನಂದನಂದ ಕೊಡುತ್ತೇನೆ ಮಾಡಿದ ಅಪರಾಧಕ್ಕೆ ನಮ್ಮ ಸ್ವಾಮಿ ಆ ಕಾಲದಲ್ಲಿ ಆಗ ಅವರಾಹದೇವರ ಜೊತೆ ಎಲ್ಲ ಸಂವಾದ ನಡೆಸಿ ಬಕುಲಬಾದೆಯನ್ನು ಸೇವಾಕ್ಯಂತ ಸ್ವೀಕಾರ ಮಾಡಿ ಅದ್ಭುತವಾದಂತಹ ರೂಪ ಲಾವ ತನ್ನ ಬೇಟೆಗಾರ ಕಿರಾತೇಂದ್ರ ರೂಪವನ್ನು ಧಾರಣ ಮಾಡಿ ಬೇಟೆಗೆ ಅಂತೂ ಹೋಗಿ ಪದ್ಮಾವತಿ ದೇವಿಯನ್ನು ಭೇಟಿ ಮಾಡ್ಕೊಂಡು ಬಂದು ಹೋಗಿದ್ದು ಭೇಟೆಗೆ ಮಾಡಿದ್ದು ಪದ್ಮಾವತಿ ದೇವಿ ಭೇಟಿ ಮಾಡಿಕೊಂಡು ಬಂದು ಆ ಅಳತ ಮಲ್ಕೊಂಡು ಮಗರಮಾಲ ದೇವಿ ಇಲ್ಲಿಂದ ನಾನು ಮನಸೇ ನಡೆಸ್ತೇನೆ ಅಂತಂದಾಗ ಆ ಮುಸುಕು ತೆಗೆದು ಅಂದರೆ ಅಷ್ಟು ಆ ನಿಚ್ಛಳವಾದ ಭಗವದ್ ವ್ಯಾಪಾರವನ್ನು ಮಾಡಲಿಕ್ಕೆ ಅವನು ಒಲಿಸಿಕೊಳ್ಳಿಕ್ಕೆ ನಾವು ಬಂದವರು ನಮ್ಮ ನಮ್ಮ ಸ್ವಾರ್ಥ ಸಾಧನೆಗೋಸ್ಕರ ಅಲ್ಲ ಅನ್ನೋದನ್ನ ತೋರಿಸಿಕೊಟ್ಟು ಮಾಡ್ತೇನೆ ಪ್ರತಿಜ್ಞೆ ಮಾಡಿ ಯಾರು ಕರ್ಕೊಂಡು ಹೋಗ್ಬೇಕಲ್ಲಿ ತನಕ ಮಾರ್ಗ ತೋರಿಸಿಕೊಟ್ಟಾಗೋ ನಾ ಮಾಡ್ತೇನೆ ಅಂತ ಅಂತೇವೆ ಬಟ್ ನಾವ್ ಏನ್ ಮಾಡ್ತೇವೆ ನಮ್ಮ ಕೈಯಲ್ಲಿ ಏನಿದೆ ಇದನ್ನೆಲ್ಲ ಅರ್ಥ ಮಾಡಿಸಿಕೊಟ್ಟು ಪರಮಾತ್ಮಕ್ಕೆ ಶುಕಾಚಾರ್ಯರಿಗೆ ಬರಬೇಕು ಅಷ್ಟಕ್ಕೂ ಮುಂಚೆನೆ ತಾನೇ ಧರ್ಮದೇವಿ ಧರ್ಮಬಾಲಿಯ ರೂಪವನ್ನು ಧಾರಣ ಮಾಡಿ ಎಲ್ಲ ಮೊದಲೇ ಸಂಕಲ್ಪಾದಿಗಳನ್ನೆಲ್ಲ ಮಾಡಿಸೊಟ್ಟೋಗಿದ್ದಾರೆ ಬಂದ್ರೆ ಲಗ್ಗಪುತ್ರಿಗೆ ಬರುತ್ತೆ ತೊಗೊಂಬರ್ಬೇಕಷ್ಟೆ ಆ ಶುಕಾಚಾರ್ಯರಿಗೆ ಆ ವಿಚಾರವನ್ನು ತಿಳಿಸಿದ್ದೇನೆ ಕರುಣಾಕೃತಿ ಬಹು ತಿಳಿಸಿದಂತೆ ಸ್ವಾಮಿ ನೀವು ಬರಬೇಕು ಯಾರು ತೋಂಡಮಾನರ ನೀವು ಬರಬೇಕು ನಮ್ಮ ಅಣ್ಣ ಕರೆಸ್ತಾ ಇದ್ದಾರೆ ಅಲ್ಲಿ ವಿವಾಹ ನಿಶ್ಚಯ ಮಾಡಬೇಕು ಲಗತ್ತಾಗುತ್ತೆ ನೀವು ನೋಡಬೇಕಾಗಿದೆ ಚೆಂದನ್ ಕಮಂಡಲಂ ಕಮಂಡಲ್ ಒಡೆ ಇಷ್ಟು ದಿವಸ ಮಾಡ್ತಾ ಇದ್ದಾರೆ ದರ್ಶನ ಕೊಟ್ಟಿ ಇವತ್ತ ಪ್ರಾಪ್ತವಾಯ್ತಾ ಅಂತ ಕುಣಿದಾಡ್ತಾ ಮತ್ತೆ ಸ್ನಾನಾಂತ್ಯಗಳನ್ನು ಪೂರೈಸಿಕೊಂಡು ಮತ್ತೆ ದರ್ಪಗಿರಿ ಕಿರೀಟಾದಿಗಳನ್ನು ಹಾಕೊಂಡು ಅಲ್ಲ ತಾವೇ ಹ್ಯಾಷಿತರಾಗಿ ಬರಬೇಕು ಹಾಗೆ ಬ್ರಾಹ್ಮಣೋತ್ತಮ ಆ ಕ್ರಮದಲ್ಲಿ ಸೂಚಿತರಾಗಿ ಬರೋಣ ಆ ಜಾತ್ರೆ ಗೀತಗಳಲ್ಲಿ ನೋಡಿ ಮತ್ತೆ ಕೇಳ್ತಾರೆ ಯಾ ಏನು ನಿಮ್ಮ ಹುಡುಗಂದು ಏನು ಬಗಲ್ಮಾಲೆ ಅವಳು ಒಳಗ್ ಹೋಗಲಿಕ್ಕೆ ಅಲ್ಲಿಂದ ನಿಮ್ಮ ಗೋತ್ರ ಏನು ನಿಮ್ಮ ಹುಡುಗನ ನಕ್ಷತ್ರ ಏನು ಏನು ಹೇಳಬೇಕು ರೀ ಅವಳು ಎಲ್ಲ ಗೊತ್ತಿದ್ದು ನನ್ನೇ ಕೇಳಿದ ಎದುರಿಸಿಬಿಡ್ತಾಳೆ ಹೇಳೋದು ಮೃಗಶಿಲಾ ನಕ್ಷತ್ರ ಅಂದ್ಬಿಟ್ಟು ಕಡೆ ಯಾವುದು ಇದು ಶ್ರವಣ ನಕ್ಷತ್ರ ಅಂತಂದು ಪರಮಾತ್ಮನ ಯಾರು ಅಂದರೆ ಶ್ರವಣ ನಕ್ಷತ್ರ ಅಂತ ಪದ್ಮಾವತಿ ಅಂತ ಎಂಥ ಚೆಂದ ಹೊಂದಾಣಿಕೆ ಇದೆಲ್ಲ ತೋ ತೋರಿಸ್ತಾರೆ ಈ ಶ್ರವಣ ನಕ್ಷತ್ರ ಅಂತ ಯಾಕೆಂದರು ಏನಿಲ್ಲ ನೀವು ನಕ್ಷತ್ರಗಳಲ್ಲೇ ಯಾವುದು ಭಗವಂತದ್ದು ಶ್ರವಣ ನಕ್ಷತ್ರ ತಿಥಿಗಳಲ್ಲೆಲ್ಲ ಭಗವಂತನದ್ದೆ ಯಾವುದಾದ್ರೆ ದ್ವಾದಶಿ ತಿಥಿ ಹೀಗೆಲ್ಲ ಮೊದಲಿಂದ ಪ್ರಸಿದ್ಧಿ ಇದೆ ಅದನ್ನು ನೋಡಿಕೊಂಡು ಭಗವ ಮಾಲಾದೇವಿ ಅಷ್ಟೆಲ್ಲ ವೇದಶಾಸ್ತ್ರಗಳನ್ನು ಬಲ್ಲವಳು ಹಾಕಿ ಅಷ್ಟು ಸೇವಾ ಮಾಡಿದ್ದೆ ಯಶೋಧಾದೇವಿ ಅಂತವಳ ಆ ಕಾಲಕ್ಕ ತಿಳಿಸಿಕೊಳ್ಳೋಣ ಪತ್ರಿಕೆಯನ್ನು ಅಷ್ಟಗಾದಿಗಳನ್ನು ಮಾಡಿದರು ಪುಣ್ಯಾಹ ಮಾಡಿದರು ಸಂಜೆ ಹೊಸ ಎಲ್ಲ ಆಯ್ತು ಭತ್ತಕ್ಕೆ ಬರಸೇಬಿಟ್ಟು ನನ್ನ ಪರಮಾತ್ಮ ನಿರ್ದೋಷ ಆದಂತ ಪೂರ್ಣ ಪರಮಾತ್ಮನಿಗೆಲ್ಲ ಒಕ್ಕಣಿಕೆಯನ್ನು ಹಾಕಿ ಇಂತಹ ಪರಮಾತ್ಮನಿಗೆ ಬಂಧು ಆದ್ದರಿಂದಾಗಿ ಆಶೀರ್ವಾದ ಮಾಡ್ತಾ ಇದ್ದೇನೆ ನಾನು ಆಕಾಶ ನಾಮಕಃ ಸುಧರ್ಮತನೆಯ ಆಕಾಶ ರಾಜ ಹೀಗೆ ಇದ್ದೇನೆ ನಾವು ಕ್ಷೇಮದಿಂದ ಇದ್ದೇವೆ ನೀನು ಕ್ಷೇಮ ಸುದ್ದಿಯನ್ನು ಬಯಸ್ತಾ ಇದ್ದೇವೆ ನಮ್ಮ ಹುಡುಗಿಯನ್ನು ವೈಶಾಖ ಶುದ್ಧ ನಾನೇನು ದಶಮಿ ಭೃರುವಾಸರೇ ಸಾಯಂಕಾಲದ ಹೊತ್ತಿಗೆ ನೀವು ಪಾಣಿಗ್ರಹಣ ಮಾಡಬೇಕು ನಿನ್ನ ಪರಿವಾರ ವರ್ಗ ಸಮೇತವಾಗಿ ಬಂದು ಅಂಗೀಕರು ಅಂಗೀಕರಿಸ್ವ ಇದನ್ನ ಅಂಗೀಕಾರ ಮಾಡುವಂತ ಈ ಕ್ರಮದಿಂದ ಕಳಿಸಿ ಹೆಚ್ಚಿನ ಗುರುಗಳು ಮುಂತಾದವು ಬೃಹಸ್ಪತಿ ಆಚಾರಿದ್ದಾರೆ ಇವರೆಲ್ಲರೂ ಅದನ್ನ ಹೆಚ್ಚು ನನಗೆ ತಿಳಿಸಿಕೊಡ್ತಾರೆ ಅಕ್ಕಿಂತ ಹಾಕಿ ಅವ್ರು ಎಂಥ ಪುತ್ರಿಕೆ ಅದನ್ನೆಲ್ಲ ಮಾಡಿ ಅವ್ರ ಕೊಟ್ಟು ದೂರಕ್ಕೆ ಬಂದು ಆಕಾಶ ರಾಜ ಅಂತ ಏನಾರು ಮಾಡಿ ಹುಡುಗನಿ ದಕ್ಷಿಣ ಕೊಡ್ತೀನಿ ಅಂತ ಹೇಳಿ ಹೊರದಕ್ಷಿಣೆ ಬೇಕಾದ್ರೆ ಹೆಚ್ಚಿನ ಕೊಟ್ಟಿದ್ವಾ ಅಂತ ಹೀಗಿರ್ಬೇಕ್ರಿ ಅದು ಬಾವದ ಮನಸ್ಸಿಗೆ ಇರ್ಬೇಕು ಬಾಬಾ ಎಷ್ಟು ಬೇಕಾದ್ರೆ ಕೊಡ್ತೇನೆ ಹುಡುಗಿ ನಮಗೆ ಬೇಕು ಅನ್ನೋದು ಆ ಬೆಲೆ ಕೊಡೋದು ಇಲ್ಲಿ ಬೆಲೆ ಕೊಡೋದು ಅಂತ ಅಲ್ಲ ಇಲ್ಲಿ ಬೆಲೆ ಕೊಡೋದು ಬೆಲೆ ಕಟ್ಟೋದಾಗಬಾರ್ದು ಬೆಲೆ ಕೊಡೋದಾಗಬೇಕು ಇವು ಹೋಗಿ ಕಿತ್ಕೊಂಡು ಕಿತ್ಕೊಂಡು ಬಂದರೆ ನಮ್ಮ ಹುಡುಗನ ಹೀಗೆ ಎಟ್ ಕೊಡ್ತೀರಿ ಬರ ದಕ್ಷಿಣ ಅಲ್ಲಿ ವ್ಯಾಪಾರ ಅದು ಹುಡುಗನ ಅವ್ರು ಹುಡುಗಿಗ್ ಮಾಡ್ಕೊಂಡು ಹಂಗೆಂತ ಅಸಹ್ಯ ಆಗಿರೋದು ವರದಕ್ಷಿಣೆ ಆಗಿರೋದು ದಕ್ಷಿಣ ಅದು ಆ ಹೆಸರುವೇ ವರ ದಕ್ಷಿಣ ಅಂದ್ರೆ ಅದು ದಕ್ಷಿಣ ಅಲ್ಲ ವ್ಯಾಪಾರ ಅದು ಹೊರ ವ್ಯಾಪಾರ ಅಂದ್ರೆ ದಕ್ಷಿಣ ಅಂತ ಕರೀವಾರ್ದಾಗೆಲ್ಲ ದಕ್ಷಿಣ ಅಂದ್ರೆ ಏನು ಎಟ್ ಕೊಡ್ತಾರೆ ಎಷ್ಟು ಇಚ್ಕೊಂಡ್ಬರ್ಬೇಕಂತ ದಕ್ಷಿಣ ಅನ್ನೋ ಹೆಸರಲ್ಲಿ ಸುಲಿಗೆ ಮಾಡಿದರೆ ಸುಲಿಗೆಗಳಿಗೆ ಅದು ಶಾಸ್ತ್ರ ಹೇಳಿದ್ರು ಈ ಇನ್ಯಾ ಬ್ರೋಕರ್ಗಳು ಮಾಡ್ಕೊಂಡು ಹಾಳಾಗುವುದು ಅವಾಗ ಇನ್ನೇನಬೇಕು ಮತ್ತವ ಯಾರು ಮಾಡ್ಕೊಳ್ಬೇಕ ಇವೆಲ್ಲ ಶಾಸ್ತ್ರದಲ್ಲಿ ಹೇಳಿದೆ ಅನರ್ಥಗಳ ಪದ್ಧತಿ ತಂದು ಬಿಟ್ಟಿದ್ದಾರೆ ಅದೆಲ್ಲ ಇಲ್ಲ ಅದು ಎಂಟು ಕೊಡ್ತಾರೆ ಅದರ ಆಧಾರದಿಂದಾಗಿ ಕನ್ಯಾದಾನ ಅಂತಂದ್ರೆ ದಕ್ಷಿಣ ಕೊಡಬೇಕು ಕನ್ಯಾ ಯಾವುದೇ ಕೊಟ್ಟರು ಪದಾರ್ಥವನ್ನು ದಕ್ಷಿಣ ಕೊಡಬೇಕು ಅಂತಿದೆ ಆ ದಕ್ಷಿಣ ಅಷ್ಟನೇ ಅದು ಅದಕ್ಕೆ ಅಷ್ಟು ಇಷ್ಟು ನಿರ್ಬಂಧ ಏನಿಲ್ಲ ಅದಕ್ಕೆಲ್ಲ ಅವ್ನ ಹುಡುಗ ನಾವ್ ಇಲ್ಲಿಂದ ಅಲ್ಲಿ ತನಕ ಸಾಕ್ರಿ ಎಷ್ಟು ಖರ್ಚಾಗಿದೆ ನೀವೆಷ್ಟು ಕೊಡ್ತೀರಿ ಅಂತ ಕೇಳಿದ್ರು ಆಗ ಮಾರ್ಕೊಂಡು ಬಿಡಬೇಕು ಇನ್ಮೇಲಿಂದ ಮಗ ಅಲ್ಲ ಹೇಗೋಲ್ಲ ಮಾಡ್ತಾ ಅದಕ್ಕೆ ಶಾಸ್ತ್ರ ಸಮ್ಮತಿ ಅಂತೂ ಇಲ್ಲ ಏನಾರ ಹಾಳಾಗುತ್ತೆ ಶಾಸ್ತ್ರ ಸಮ್ಮತಿ ಇಲ್ಲ ಅದಕ್ಕೆ ಇಂಥದ್ದು ಆಕ್ರಮದಿಂದ ಆಧಾರದಿಂದ ಮಾತನಾಡಿ ಕಳಿಸಿಕೊಂಡ ಶಿಖಾಚಾರ ಪತ್ರಿಕೆ ಹೇಳ್ತಾ ಮೇಲೆ ಅವ್ರಿಗೆ ಹೊಡೆ ಇದ್ದಾರೆ ದೇವರ ಹತ್ರ ಬಳಿಯಲ್ಲಿ ಮಾರ ಬರೋ ತಡ ಇದು ಅವು ಹೋಗ್ಬೇಕಾದ್ರೆ ಕುದುರಿದ್ರು ಬರ್ಬೇಕಾದ್ರೆ ಕುದುರಿದಿರಿಲ್ಲ ಬಾಬಾ ಹಿಂಗೇನ್ ಕೊಡ್ತಾವೆ ಒಂದು ಕಾಲಕ್ಕೆ ಆನೆ ನಡೆಸಿದೆ ಮತ್ತೊಂದು ಕಾಲಕ್ಕೆ ಹೊರಗಾಲದಲ್ಲಿ ನಡೆಸಿದೆ ನಿನ್ನ ಮಹಿಳೆ ನೀನೇ ಬಲ್ಲೇ ಹೋದೇವಾಗೆ ನಮಗೇನು ಅರ್ಥನೆ ಆಗೋಲ್ಲ ನಾನು ಆಕ್ರಮದ ಅವಳೆ ನಡ್ಕೊಂಡು ಬರ್ತಾ ಇರಬೇಕು ಶುಕಾಚಾರ್ಯ ಸಂಚಾರಿಗಳೇ ಮೊದಲೇ ಪರಿವರಾಜಕಾಚಾರ್ಯ ಸೀದಾ ನಡ್ಕೊಂಡು ಬಂದ್ಬಿಟ್ಟು ಪರಮಾತ್ಮನ ಬೆಳಿಗ್ಗೆ ಶತಮತ ಆಗ್ತಾ ಪರಮಾತ್ಮ ಹಿಂಗೆ ಯಾಕೆ ಬರಲಿಲ್ಲ ನಮ್ಮಅಮ್ಮ ಶುಕಾಚಾರ್ಯ ಬಂದು ಊರದಿಂದ ನೋಡಿದ ಆ ಶುಕಾಚಾರ್ಯನೇ ಆ ತಾನೇ ಬೆಳಿಗ್ಗೆ ಕೂಡ ಆಲಿಂದ ಮಾಡ್ಕೊಂಡ್ಬಿಟ್ಟ ನನ್ನ ಕೆಲಸ ಕಾಯೋ ಹಣ್ಣೋ ನೀ ಯಾಕೆ ಕಾಯ್ಬೇಕು ಹಣ್ಣಾಗ್ಲಿಕ್ಕೆ ಇನ್ನು ಕಾಯ್ಬೇಕಾದ್ರೂ ಕಾಯಿ ಕಾಯಿ ಅಂತಾರೆ ಕನ್ನಡದ ಎಲ್ಲ ಶಬ್ದ ಸ್ಪಾರಿಸಿದೆ ಇನ್ನು ಕಾಯಬೇಕಲ್ಲ ತಿನ್ಲಿಕ್ಕೆ ಆಗೋಲ್ಲ ಇರಲಿ ಇನ್ನು ಕಾಯಿ ಅದು ಇನ್ನು ಕಾಯಿ ಇರಲಿ ಅಂತ ಕಾಯಿ ಏನು ಅದನ್ನ ಕಾಯಿಗೆ ಅಣ್ಣ ನೆನೆಸಿಕೊಂಡ್ರೆ ಹಣ್ಣಾಗಿತ್ತು ಫಲನೇ ಅಂತ ಆ ಕಾಲಕ್ಕೆ ಅದನ್ನ ತೋರಿಸಿಕೊಡ್ತಾ ಏನೇನೋ ಮಾತಾಡ್ತಾ ಇದ್ದ ನಮ್ಮ ಸ್ವಾಮಿ ಅಂತ ಏನು ಕೈಯಲ್ಲೇನು ಏನು ಇಟ್ಕೊಂಡು ಬಂದ ಅಯ್ಯೋ ಇದು ಕೊಡ್ಲಿಕ್ಕೆ ಬಂದಿದ್ದು ಎಷ್ಟು ಆಧಾರ ನಾವು ಆಟ ಆಟದಲ್ಲಿ ಅವಳು ಇದೆ ಎಷ್ಟು ಪ್ರೀತಿಸ್ತಾನ ಅನ್ನೋದು ಅರ್ಥ ಮಾಡಿಕೊಳ್ಬೇಕು ಅಂತ ಆ ಕ್ರಮದಿಂದ ಆಗ ಪತ್ರ ತೆಗೆದು ಅದನ್ನೆಲ್ಲ ಬಹಳ ಸುಂದರದಿಂದ ಮಾವ ಪತ್ರ ಆಗಲಿ ಆಗಲಿ ಹೇಳ್ಬಿಡ್ತೀನಿ ಏನು ಸೊ ಹಾಗೆ ಆಗಲಿ ಅಂತಂದ್ರೆ ನೀವು ಮತ್ತೇನು ಸುಳ್ಳು ಹೇಳ್ತಾ ಇದ್ದೀರಿ ಎಂತ ನಾಗಿ ಎಲ್ಲ ಕಲಿಯುಗ ಎಲ್ಲದಕ್ಕೂ ಸಾಕ್ಷಿ ಕಳೀತಾರೆ ನಾ ಯಾರಿ ಹೋಗ್ಲಾ ಇಲ್ಲ ಆಮೇಲೆ ಪತ್ರ ಬರೀ ಪತ್ರಕ್ಕೆ ತರ ಬರದ ಅಭ್ಯಾಸ ಇಲ್ಲಿಸುಕಾಚಾರಿ ಪತ್ರಕ್ಕೆ ತರ ಯಾರು ಬರೀಬೇಕು ನಾ ಹೋಗೋದು ಸಾಕೊಂಡು ಬರಬೇಕಷ್ಟೇ ಕುಡಿದೇವ ಪತ್ರ ಬರೋದು ಹೊತ್ಕೊಂಡ್ಬಂದಿರಲ್ಲ ಅದನ್ನ ನೆನಪಿಸಿಕೊಂಡ್ಬಿಟ್ಟ ಎಂಥ ಕಲ್ಯಾಣ ಎಲ್ಲಾ ಕಲ್ಯಾಣ ಮುಂದೆ ಹೋಗಿಬಿಡ್ತೀನಿಗೆ ಅಂತಾದ ಆಕ್ರಮದಿಂದ ಅದ್ ನೆನಪಿಸಿಕೊಂಡು ಇಲ್ಲ ಇಲ್ಲ ಸಹ ಪತ್ರ ಬರೀಲಿಕ್ಕೆ ನಿನ್ನ ಕಡೆ ಹೆಂಗೆ ಗುಂಡ ಆಗುತ್ತೋ ಅಲ್ಲ ನೋಡೋದು ಬೇಡನಾ ವೇದವ್ಯಾ ಸ್ವರೂಪದಲ್ಲಿ ಗಣಪತಿಗಳ್ ಬಳಸಿಬಿಟ್ಟೆ ಅದನ್ನ ಈಗ ನಿನ್ನ ಕೈಯಕ್ಕೆ ಹೆಂಗಾಗತ್ತೆ ಅಂತ ಗೊತ್ತಾಗೋದು ಹೆಂಗೆ ನಮ್ಗೆ ಬೇಡ ನಮಗ ಜ್ಞಾನಗಳಿಗೆ ನಮಗೆ ಕೊಡು ಕೊಡು ಅಂತೀದ ಹೋದಂತ ಅಲ್ಲೇ ಮಾತಾಡ್ತಾ ಮಾತಾಡ್ತಾನೆ ಕರ್ಕೊಂಡು ಬಂದ ಪದ್ಮಾವತಿ ಸರೋವರ ಇಲ್ಲ ಸ್ವಾಮಿ ಅದರ ತುಂಬಾ ಇರಲಿಲ್ಲ ಈಗಿನಂತ ಅಲ್ಲ ಆಗಿಲ್ಲ ಹಂಸಕಾರಂಡ ವಾಕ್ಯನ ದೊಡ್ಡ ಸರೋವರ ಅಂತ ಇನ್ನೂ ದೊಡ್ಡದಾಗಿತ್ತಂತ ಒಂದು ಕಮಲದ ಪತ್ರ ತಗೊಂಡ್ಬರ್ತಾನೆ ಕಿರುಬಿ ಎಲ್ಲ ಉಗಿರು ಸರ ಸರ ಸರ ಸರ ಸರದ ರಾಜಿರಾಜ ಪೂಜ್ಯನೆಯಾಯ್ ನೋಡ್ತಾ ಇದ್ದಾಚಾರಿ ಏನಕ್ಷರ ಅದ್ಭುತ ಯಾವ ರೀತಿಯಲ್ಲಿ ಬರುತ್ತಿತ್ತು ಗೊತ್ತಿಲ್ಲ ಸರ ಸರ ಸರ ಸರ ಅದನ್ನ ಕೀಚಿತಾ ಇದ್ರೆ ಎಂಥ ಅದ್ಭುತ ಲಿಪಿಯದು ಆನಂದ ಪಡ್ತಾ ಇದ್ದ ಎಂತ ಸುಧರ್ಮತನೆಯ ಆಕಾಶ ರಾಜ ನಾನ್ ಶ್ರೀನಿವಾಸೇನ ಬಾಲೇನ ವಿಜ್ಞಪ್ತಿ ಕ್ರಿಯತೆ ನಾನು ನೀವು ಬಂದು ಆಶೀರ್ವಾದ ಮಾಡ್ತೇನೆ ಎಂದೆ ನಾನು ತಕ್ಕ ಮಾತಾಡೋದು ಬೇಡ ನಾನ್ ಚಿಕ್ಕ ಹುಡುಗ ನಾನ್ ಬಾಲ ನಾನು ವಿಜ್ಞಪ್ತಿ ಮಾಡ್ತೇನೆ ನಾವು ಕ್ಷೇಮದಿಂದಿದ್ದೇವೆ ನಿಮ್ಮ ಕ್ಷೇಮ ಸುದ್ದಿ ಕೇಳಿ ಬಹಳ ಸಂತೋಷ ಪಡ್ತಾ ಇದ್ದೇನೆ ನಾನು ಅದರಿಂದಾಗಿ ಇನ್ನೆಲ್ಲ ನೀವೇನೇನೋ ಹೇಳಿದ್ದೀರಲ್ಲ ಅಂಗೀಕರೋ ಮಿ ತಾಮ್ ಕನ್ಯಾ ಪದ್ಮಾವತಿಯನ್ನು ಅಂಗೀಕಾರ ಮಾಡ್ತೇನೆ ಮತ್ತು ಹೆಚ್ಚಿಂದಲ್ಲ ಗುರುರ್ವೇತಿ ಶುಕೋವೇತ್ತಿ ಶುಕಾಚಾರ್ಯ ಪ್ರಪಂಚಗಳು ತಿಳಿದಿದ್ದಾರೆ ಆಕಾಶ ಅದನ್ನೆಲ್ಲ ಇಟ್ಟುಕೊಂಡು ಅವರಂತೆ ನಡುಕೋ ಇಷ್ಟು ಅವರಿಗೆ ಆ ಕಾಲಕ್ಕೆ ಅಪ್ಪಣೆಯನ್ನು ಕೊಟ್ಟಿತ್ತು ಪರಮಾತ್ಮ ಇದೇ ಪೋಷಣ ವಿವಾಹ ನಿಶ್ಚಯ ಪೋಷಿಣಂ ವಿವಾಹ ನಿಶ್ಚಿತಾರ್ಥವನ್ನು ಪೋಷಣೆ ಮಾಡಿತ್ತು ಈ ಕಡೆಯನ್ನು ಮಾಡಿದ್ದಾದ್ರೆ ಅದಾದ್ಮೇಲೆ ಸೂರಾ ತೋಷಿ ನಂಬಲ್ ಹೊತ್ಕೊಂಡ್ ಬಂದಂತೆ ಅವ್ನು ಹೋದ ಎಟ್ಟು ಎಷ್ಟು ಆಯಾಸ ಪಟ್ಬಿಟ್ಟಿ ಅಮ್ಮ ಎಟ್ಟು ಶ್ರಮ ಪಟ್ಟಿ ಅದನ್ನ ಬಾಬಾ ಕೈ ಹಿಡಿದು ಕರ್ಕೊಂಡು ಹೌದಪ್ಪ ಶ್ರೀನಿವಾಸ ಬಹಳ ಕಷ್ಟ ಆಗು ಏನೇನು ಕಷ್ಟಪಟ್ಟಿ ಏನೇನಾಯ್ತು ಏನ್ ಹೇಳಿ ಎಷ್ಟು ಬಹಳ ಕಷ್ಟ ಆಯ್ತು ಏನ್ ಆಯ್ತು ಆ ಹುಡುಗಿಗೆ ಮೀನಿಂದ ಬದುಕಲ್ ಅಂತೆ ಹುಡುಗಿ ಅವ್ಳಿಗೆ ಹೇಳ್ತಾಳಂತಂದ್ರೆ ನೀ ಇಲ್ಲದೆ ಬದುಕೋಲ್ಲ ಅಂತ ಹೇಳ್ತಾಳೆ ನನ್ನೇನ್ ಕೆಲಸ ಇಲ್ಲ ಆ ಆಕಾಶ ರಾಜನ್ನು ಅವ್ನು ಹೆಣ್ತೀನೋ ಒಪ್ಸೋ ಕೆಲಸ ನಾ ಮಾಡಿದ್ನ ಇಲ್ಲ ಹೊರವಂದಿ ಬಂದಿತ್ಲಂತೆ ಯಾರೋ ಹೀಗಿತ್ಲಂತೆ ಹಾಗಿದ್ಲಂತೆ ಬಂದ್ಲಂತೆ ಒಪ್ಸ ನನ್ ಯಾಕೆ ಇನ್ಮೇಲೆ ಸಂಶಯ ನಕ್ ಬಿಟ್ಟ ಸ್ವಾಮಿ ನಕ್ ಬಿಟ್ಟ ಅಷ್ಟೇನೇ ಅದಾದ್ರೆ ಎಲ್ಲ ಮಾಡಿ ತನ್ನ ಕಾರ್ಯ ತಾ ಮಾಡಿದವಗೆ ಇನ್ನೊಬ್ಬರ ಹೆಲ್ಸರು ಹೇಳಿದವಗೆ ಅರ್ಥ ಎಲ್ಲ ನೀ ಮಾಡಿ ನಾ ಏನು ಆಯಾಸ ಮಾಡ್ತೀವಿ ನಾ ಏನ್ ಮಾಡ್ತೇವೆ ನಮ್ಮ ಕೈಯಲ್ಲಿ ಏನಿದೆ ಜೀವನ ನಾವು ಏನ್ ಮಾಡ್ತೇವೆ ನಮ್ಮ ಮೇಲೆ ಕರುಣಾತಿಶಯದಿಂದ ನೀನ್ ಏನ್ ರೀತಿ ಎಲ್ಲ ಮಾಡಿ ನಮಗ್ ತೋರಿಸಿ ಇವು ಮಾಡಿ ಎಷ್ಟು ಮಾಡಿದ ಗೊತ್ತೇನಿತ್ತ ನಮ್ ತೋರಿಸ್ತೇವೆ ನಾವೆಲ್ಲ ಏನ್ ಮಾಡ್ತೇವೆ ಅಂತ ನಾನು ಆ ಉದ್ಗಾರವನ್ನ ಮಗಲು ಮಾಲಾ ತೋರಿಸ್ತಾ ನಾ ಮಾಡಿದೆ ನಾ ಮಾಡಿದೆ ಅಂತ ಅನ್ಕೊಂಡು ಮತ್ತೆ ಮತ್ತೆ ಈ ಕಟ್ಟೆ ಜಲಮಕ್ಕೆ ಬಂದು ಬೀಳುತ್ತೇವೆ ನಿನ್ನನ್ನು ಅರ್ಥ ಮಾಡಿಕೊಂಡ್ರೆ ಮತ್ತೆ ಈ ಅನರ್ಥಗಳು ನನಗೆಲ್ಲೇ ಇಲ್ಲ ಹಾಲು ಮಾಡು ಉದ್ಧಾರ ಮಾಡು ಅಂತ ಕೇಳ್ಕೊಳ್ತಾ ಹಾಲು ವಿವಾಹ ಇಷ್ಟ ಆಗುವಷ್ಟೆಲ್ಲ ಶುರುವಾಗಬೇಕು ನಾ ಹೇಳ್ತೇನೆ ಮಾ ಸ್ವಲ್ಪ ತಡಿಯಿಂದ ಓ ನಾನು ಯಾಕೆ ಬೇಡ ಅಂತ ಅನ್ನಿಸ್ತಾ ಯಾಕೆ ಸ್ವಾಮಿ ಎಲ್ಲ ಆಗಿ ಯಾಕೆ ಮಂಗಳ ಮಾತಾಡ್ತೀವಿ ವರನ್ಗಡಿಯವ್ರು ಯಾರಿದ್ದೀರಿ ಉಡುಗೊರೆ ಕೊಡ್ಲಿಕ್ಕೆ ಬರ್ತಾರಂತೆ ರಾಜನ್ ಗಡಿಯವ್ರು ಯಾರ್ಯಾರು ಬಂದಿದ್ದಾರೆ ನಿಮ್ ಕಡೆಯವರಲ್ಲ ಬಂದಿದ್ದೀಪಣೆ ಯಾರ್ಯಾರು ಬಂದ್ರು ಕೇಳ್ತಾರ ಬರ್ತಿರ್ಲಿಕ್ಕೆ ನಾನು ನಮ್ಮ ಅಮ್ಮ ಇಬ್ರೇ ಅಂತಂದ್ರೆ ವಿವಾಹಷ್ಟ ವಿವಾಹಷ್ಟ ಸಮಯೋರೇ ವೈ ಶೋಭತೆ ನಾವಿಬ್ಬರೇ ಅಂತ ಆಗಿಬಿಟ್ರೆ ಮರ್ಯಾದೆ ಹೋಗಲ್ಲ ಹೊಂದಾಣಿಕೆ ಇಲ್ಲ ಬೇಡ ಅಂತ ಹೇಳ್ಬಿಡು ಪತ್ರ ಬಂದು ಕಳಿಸಿದ್ವಿ ಪತ್ರ ಹಾಕಬೇಡ ಕೇಳು ಅವ್ರು ಹೋಗೋದು ನೋಡಿದ್ದಾನ ಅವ್ರು ಕೆಳಗೆ ಇಳಿದ ಮೇಲೆ ಮಾತಿನ ಕೂತಾ ಇದ್ದಾರೆ ಸಿಗಬಾರ್ದು ದಾರಿ ಇದೆಲ್ಲ ಅರ್ಥ ಆಯ್ತು ಸ್ವಾಮಿ ನಿನ್ನ ಪರಿವಾರ ವರ್ಗ ಏನಿದೆ ಕರ್ಸು ಆ ಪರಿವಾರ ವರ್ಗ ನೇರವಾಗಿ ಕರೆಸಲಿಲ್ಲ ನೀನು ಅದೇ ನಿನ್ನ ರುಕ್ಮಿಣಿ ಕಲ್ಯಾಣದಲ್ಲಿ ಕರೆಸಲಿಲ್ಲ ಅಥವಾ ಜಾಂಬ ಯಾವ ಯಾವ ವಿವಾಹದಲ್ಲಿ ಇಲ್ಲ ರಾಮದೇವ್ ಪಟ್ಟಾಭಿಷೇಕ ಮಹೋತ್ಸವದಲ್ಲಿಲ್ಲ ಈ ಕರ್ಸು ಈಗ ಅವರು ಮೂಲ ರೂಪದಲ್ಲೇ ಹಾಗಿದ್ದಾರ ಹಾಗೇ ಬರಬೇಕು ನೀವು ಮೂಲ ರೂಪದಲ್ಲಿಂದು ಬಂದು ಅವರು ಮೂಲ ರೂಪದಲ್ಲಿ ಬರಬೇಕು ಅವರು ತಮ್ಮ ತಮ್ಮ ವೈಭವ ತೋರಿಸ್ಕೊಳ್ಬೇಕು ಅಂತ ದೇವತೆಗಳಿಗಿದೆ ಅವಕಾಶವೇ ಕೊಟ್ಟಿಲ್ಲ ನೀವು ಇವಾಗ ಕನಸು ಅವೆಲ್ಲ ಅಷ್ಟು ಸಂತೋಷ ಪಡಬೇಕು ಅವರು ಭಾಗವನ್ನೆಲ್ಲ ಕನಸು ಬಂದಾಗ ಶೇಷದೇವರನ್ನ ಗರುಡದೇವರನ್ನ ಎರಡೇ ಮಾರ್ಗ ಶೇಷ ಮಾರ್ಗ ಗರುಡ ಮಾರ್ಗ ತನ್ನ ವೃತ್ತರನ್ನು ಕಳಿಸಿ ಶೇಷದೇವರನ್ನು ರುದ್ರದೇವರನ್ನು ಕಲೀಲಿಕ್ಕೆ ಗರುಡ ದೇವರು ಬ್ರಹ್ಮದೇವರನ್ನು ಕಳಿಸಿದ್ದು ಅಲ್ಲಿ ಎಲ್ಲ ಹೇಳಪ್ಪ ನಾನು ಅಪ್ಪ ಮದುವೆ ಮಾಡಿ ಇದ್ದಾರೆ ಬೇಗ ಹೇಳಿದ್ರು ಬ್ರಹ್ಮದೇವರು ಎಲ್ಲ ಬರ್ತೀವಿ ನಿಜ ನಮ್ಗೆಲ್ಲ ಬೋನಸ್ ಕೊಡ್ಬೇಕು ಅಂತಾರೆ ದೇವತು ಹಂಗೆ ಬರೋಲ್ಲ ನಾವು ಒಳ್ಳೊಳ್ಳೆ ಆಭರಣಗಳನ್ನ ಹಾಕಿ ಬರೋದು ಬೇಡ ಬೇಕಾದ್ರು ತಗೋಳ್ಳಿ ಸೂರ್ಯೋಣ ಅವರಿಗೆಲ್ಲ ಅಧಿಪತಿಯಾಗಿ ಸೇನಾನಿ ರಕ್ತಿಭೂತ್ ಸ್ಕಂದ ಅವರಿಗೆಲ್ಲ ಸೇನಾನಿಯಾಗಿ ನಿಂತಿರೋಣ ಏಡ್ ಸೇನಾ ವರ್ಗ ಚತುರ್ಮುಖ ಬ್ರಹ್ಮ ದೇವರು ಹತ್ರೇ ಅವರ ಶ್ವೇತ ಛತ್ರ ಬಿಳಿ ಛತ್ರ ಹೇಳಿಕ ಹತ್ತು ಜನ ಇದ್ರಂತು ಅವ್ರ ದೇವ್ರ ಪೆಟ್ಟಿಗೆ ಇಟ್ಕೊಳ್ಳಿ ಇನ್ನೆಂಟು ಜನ ಇದ್ರು ಅವರ ತಂಬಿ ತಾಲಿ ಮೃತಕಾಯಿ ಪೆಟ್ಟಿಗೆ ಕೆಟ್ಟಾಗಿ ಬಿಡಬೇಕ ಅಂತಹದ್ದು ಜನ ಜನೋ ಲೋಕ ತಪ್ಪೋ ಲೋಕ ಇಳಿದ್ ಬರ್ರಿ ಏನ್ ಇಷ್ಟು ಜನ ಅಂತ ಕೇಳಿದ್ರು ಜನ ಇಷ್ಟಿಷ್ಟು ಜನ ಯಾಕೆ ಹೋಗ್ತಾ ಇದ್ದೀರಿ ಇಲ್ಲ ಇಲ್ಲ ಶ್ರೀವಾಸೇವ್ರ ಏ ನಾವು ಬರ್ತೇವೆ ಬೀಗ ಹಾಕಿದ್ರಾ ಬಂದ್ವಿ ಏಳು ಲೋಕ ಕಾರ್ಯ ತುಂಬಿ ತುಂಬಿ ಬರ್ತಾ ಇದ್ದಾರೆ ಆ ಕಾರ್ಯಕ್ಕೆ ನನ್ನ ಮಗ ಬರ್ಲಿಲ್ಲ ಬರ್ಲಿಲ್ಲ ಅಂತ ಮತ್ತೆ ಪ್ರಮಾಣ ಎಟ್ಟಿ ಹೇಳಿದ ಎಷ್ಟು ಸಂಬಂಧ ಎಟ್ಟಿದು ಪ್ರಾಕೃತ ವ್ಯಕ್ತಿ ಇಷ್ಟ ಆಡೋಲ್ಲ ಅಷ್ಟಾಡ್ತಿದ್ದ ನಾಟಕ ಎಲ್ಲಿ ಎಲ್ಲಿ ನನ್ನ ಮಗ ಬರ್ಲಿಲ್ಲ ಒಬ್ಬ ದೂತ ಇಲ್ಲ ಗಂಗಾ ನದಿ ಸ್ನಾನ ಮಾಡ್ತಾ ಇದ್ದಾರೆ ಇನ್ನೊಬ್ಬ ಗೋದಾವರಿಯಲ್ಲಿ ಸ್ನಾನ ಮಾಡ್ತಾರೆ ಗರುಡದೇವರು ಬಂದ್ರು ಅವರ ಗಂಗಾ ಈ ಗಂಗಾ ಈ ಗೋದಾವರಿಯಲ್ಲಿ ಚತುರ್ಮುಖ ಬ್ರಹ್ಮದೇವರು ಬಂದವರು ಕೂಡ ಮೂಲ ರೂಪದಲ್ಲಿ ಎಷ್ಟು ಸಂವಿಧಾನ ನಮಗೆ ಉಪಯೋಗ ಮಾಡ್ಕೊಳ್ಳಿಕ್ ಬರೋಲ್ಲ ಅಷ್ಟೇ ನಮಗೆ ಎಷ್ಟು ಸಂವಿಧಾನ ಇದೆ ಅಲ್ಲಿಗೆ ತೀರ್ಥಕ್ಷೇತ್ರಗಳಲ್ಲಿ ಬ್ರಹ್ಮದೇವರು ಬಂದವರು ಒಂದು ತಡಿಲಿಲ್ಲ ಒಂದನ್ನ ಮಿಸ್ ಮಾಡಲಿಲ್ಲ ಪ್ರತಿಯೊಂದಕ್ಕೂ ಬಂದು ಅಲ್ಲಲ್ಲಿ ಸ್ನಾನ ಮಾಡಿ ದೇವರ ಆರಾಧನೆ ಮಾಡಿ ನೋಡಿ ಕೊಟ್ಟರೋದೇ ದೇವರನ್ನ ಅಲ್ಲೇ ಹೊಟ್ಟು ಹೊರ ಬಿಡುವಂತಿಲ್ಲ ಒಂದು ತಪ್ಪಲಿಲ್ಲ ಹೇ ಇನ್ನ ಸಹಿಸ್ಕೊಳಕ್ ಆಗಲ್ಲ ಗರುಡ ಬಗ್ಬಹುದು ಗರುಡ ದೇವರ ಹೇಳ್ಬೇಕು ಹಾಕಿ ಬಂದ್ಬಿಡ್ತಾ ಗರುಡದೇವರು ಬೇಗ ಸಾಲದು ಅಂತ ಅವನು ಹೇಳಕೊಂಡ್ಬಂದಂತ ಪರಮಾತ್ಮ ತಪ್ಪ ಬರ್ತಾ ಇದ್ದಾರೆ ನೋಡಿಬಿಟ್ಟು ಸಾಂಗ ನಮಸ್ಕಾರ ಮಾಡ್ತಾರೆ ಮಹಾನುಭಾವರು ಸರಸ್ವತಿ ದೇವಿ ಸಮೇತರಾಗಿ ನಮಸ್ಕಾರ ಮಾಡ್ತಾ ಇದ್ದರೆ ನಮ್ಮ ಸ್ವಾಮಿ ಓಡಾಡ್ಕೆ ಅವರು ಭುಜ ಎತ್ತ ಮಾಡಿಕೊಂಡು ಲತೇನ ಸದೃಶ ಪುತ್ರ ಸದೃಶ ಪಿತಾ ಇಂತಹ ತಂದೆ ಇಲ್ಲ ಇಂಥ ಮಗ ಇಲ್ಲ ಅನ್ಬೇಕು ಜಗತ್ತ ಅಷ್ಟ ಅಗಿನಿಯಾದಿಗಳು ಅಷ್ಟು ಪ್ರೀತಿ ತೋರಿಸ್ತಾ ಇದ್ದಾರೆ ಅಂತ ಏನ ನಾರಾಯಣ ದೇವರು ಬ್ರಹ್ಮದೇವರ ಅದ್ಭುತವಾದ ವೈಭವ ಬಂತ ತಾನೇ ಹೆಳುದು ವಾರಪಿ ನಾ ಕರ್ಕೊಂಡು ಹೋಗ್ತೇನೆ ನಿನ್ನ ಅಂತ ಹೇಳಿ ನಡೆಸೋದು ಕುಶಲೋಪಗಳನ್ನು ಮಾಡ್ತಾ ಕರ್ಕೊಂಡು ಬರೋಣ ಕರ್ಕೊಂಡು ಬಂದು ಕೂಡಿಕೊಳ್ತಾ ಇದ್ದಾನೆ ಅಟ್ಟು ಸದ್ದು ಬಂತು ವಾಯದೇವರು ಬರ್ತಾ ಇದ್ದಾರೆ ಬಾರ್ಪಾಯಿ ತೊಡೆ ಮೇಲೆ ಕುಡಬೇಕಾದ ನೀನು ಬಾಯಲ್ಲಿ ತೊಡೆ ಹತ್ರ ಕೂಡ ಅಟ್ಟೊಳಗಾಯಿ ಮಗಲು ಸ್ವಾಮಿ ಯಾರು ಬಂದ್ರು ಅಂತ ಬಂದಿ ಕಳೆದು ನಮ್ಮಅಮ್ಮ ಚತುರ್ಮುಖ ಯಾರು ನಮ್ಮಅಮ್ಮ ಇದು ನಮಸ್ಕಾರ ಯಾವಮ್ಮ ಏನ್ ಕತೆಮ್ಮ ಸ್ವಾಮಿ ಹಾ ಆಪತ್ ಕಾಲದಲ್ಲಿ ಯಾರಾಗಿರ್ ಅವರ ನಮಸ್ಕಾರ ಮಾಡಿ ಬ್ರಹ್ಮದೇವರು ನಮಸ್ಕಾರ ಮಾಡ್ತಾಳೆ ಹೀಗೆ ಬಿಟ್ರು ಏನು ಅಟ್ಟಿ ದಿವಸ ಅತಿ ಅಧಿಕವಾಗಿ ಯತ್ವಾದು ಪುಣ್ಯ ಬೆಳೆದು ಬಿಟ್ಟಿತ್ತು ಅಲ್ಲೇ ಇಳಿಸಿಟ್ಟೆ ಎಷ್ಟು ವ್ಯಾಪಾರ ಚರಿಯಾಗಿ ಎಷ್ಟೆಷ್ಟು ಏನು ಬ್ರಹ್ಮಗಳಿರ್ತಾತ್ಮನದ್ದು ಹಟ್ಟಿಗಿಳಿಸಿ ಆ ಕಾರಕ್ಕೆ ವಾಯು ದೇವರು ಬಂದ್ರು ಈ ಕಡೆ ಇರು ದೇವರನ್ನು ಮೊಮ್ಮಗನವೋ ಬಾಯಿ ಬಾಯಿ ಆಚಾರದಲ್ಲಿ ಯಾವ್ದು ಬಿಟ್ಟರು ಪ್ರಸಕ್ತಿ ಮೊಮ್ಮಗನೇನೋ ಹತ್ತಿರ ಬಾಯಿಂತ ಹತ್ರ ಕುಡಿಸಿಕೊಂಡ ಅಟ್ಟೊಳಗೆ ಬರಮದೇವರು ಬಂದ್ರು ಒಳಗೆ ಅಂದ್ರಪ್ಪ ಶರೀರ ಕಡೆಗೆ ಮಗಳು ಬರ್ತಾ ಇದ್ದಾಳೆ ಗಂಗಾದೇವಿ ಹಳೆಯೊಂದ್ರು ಅವರು ನನ್ನ ಹಳೆಯ ಸಮುದ್ರ ರಾಜ ಇಂದ್ರ ದೇವರು ಬಂದ್ರು ಬಾರ್ ಪಾ ಇದ್ರ ಹೇಗಿದ್ದೀಯೋ ನಮ್ಮ ಅಣ್ಣನೋ ನೀನು ನನ್ನ ಅಣ್ಣ ನೀನು ಅಂತ ಅವರು ನನ್ನ ಕಡೆಯಲ್ಲಿಸ್ಕೊಳ್ ಎಲ್ಲ ತಲೆ ಮೇಲೆ ಕೂಡಿಸ್ಕೊಳ್ತಾ ಅಂತ ಪರಿವಾರ ವರ್ಗವನ್ನ ಆ ತರವೊಳಿಂದ ಒಬ್ಬೊಬ್ರು ಬಂದ್ರು ಯಾವ ದೇವರು ಬಂದ್ರು ಬಾರ್ ಪಾಯಪ್ಪ ರಜೆ ಹಾಕಿಬಿಟ್ಟೆ ಏನು ಅಂದ್ರು ಎಲ್ಲ ರಜೆ ಹಾಕಿಬಿಟ್ಟು ಲಾಕ್ಡೌನ್ ಅಂತ ಮತ್ತೆ ಏನು ಏನು ಇಲ್ಲೇನು ಲಾಕ್ಡೌನ್ ಬಂತು ಎಲ್ಲ ಪರಿವಾರವರೆಗೆ ಬಂದು ಬಿಟ್ಟಿದ್ದಾರೆ ಆ ಕಾಲಕ್ಕೆ ಅಜ್ಞಿ ಅದರಂತೇನೆ ಅಟದಿಪ್ಪಾಲ ಮುಂತಾದವರು ಒಬ್ಬೊಬ್ರು ಒಬ್ಬೊಬ್ರು ಪರಿವಾರ ವರ್ಗ ಎಲ್ಲ ಬಂದು ವಿಶ್ವಕರ್ಮ ಬಂದು ಅಲ್ಲೇ ಓಡಾಡ್ತಾ ಇದ್ದ ಕಿತ್ತಿರಿದ ಜನ ಸೇರಿಬಿಟ್ಟಿದ್ದಾರೆ ಎಲ್ಲಿ ಬರೋದು ಇಲ್ಲಿ ತನಕ ಅಲ್ಲೆಲ್ಲೋ ಓಡಾಡ್ತೇನೆ ನೋಡ್ ನೋಡ್ ನೋಡಿ ಎಟ್ಟು ಅಹಂಕಾರ ನೋಡೋನಿಗೆ ಎಟ್ಟ ಅಹಂಕಾರ ನೋಡೋಣ ನಮಸ್ಕಾರ ಮಾಡಿದ್ದ ಅವ್ನು ಎಷ್ಟು ಮಾಡಿದ್ದೇನೆ ಅವನಿಗೆ ನಾನು ನಮಸ್ಕಾರ ಮಾಡಿದ್ದ ನಾವು ಅವನಿಗೆ ಕೇಳಿಸ್ಬೇಕಂತ ಅಯ್ಯಯ್ಯೋ ಸ್ವಾಮಿ ತಪ್ಪಾಯ್ತು ಕೆಲಸ ಕಿತ್ತಾಕೋನು ಇಂದ್ರಾ ನಾಳಿಂದ ಕೆಲ್ಸ ಕಿತ್ತಾಕು ಎಟ್ಟರಾಜಕಿ ಅಷ್ಟರೊಳಗೆ ಹೇಳೋಣ ಸ್ವಾಮಿ ಹಂಗ್ ಮಾಡ್ಬೇಕು ಆಗ ಬತ್ತಿದ್ಯಾರ ಹೇಳಿ ಕೇಳತೀಯಾ ಓಹ್ ನಮ್ಮ ಮಾವನ ಮನೆಯಲ್ಲಿ ದೊಡ್ಡ ಈ ಸಭಾ ಮಂಟಪವನ್ನು ನಿರ್ಮಾಣ ಮಾಡಿ ಅದ್ ಮಾಡ್ಲಿಕ್ಕೆ ಇಷ್ಟಲ್ಲ ಆಟು ಹೋಗು ವಾಪಿಶತೀ ನೂರಾರು ಬಾಗಿ ನೂರಾರು ಕೆರೆಗಳು ಎಲ್ಲ ನಿರ್ಮಾಣ ಮಾಡು ಒಬ್ಬರು ಗಡ್ಡದವ್ರು ಜಗಳ ಕಾಯ್ತಾ ಕೂಡ ಸ್ವಯಂ ಪಾಕಿ ಬೋರ್ ಮಡಿ ಬಾಗಿ ಮಡಿ ನಲ್ಲಿ ಮಡಿ ಯಾರು ನಮ್ ಬಾಗಿ ಸ್ಥಾನ ಮಾಡ್ತಾ ಕೂಡೋಣ ಯಾರೋ ಮುಟ್ಟೋಣ ಮತ್ತೆ ನೀರು ಉಂಟೊಳ್ತಾ ಇದ್ದಾರೆ ಏನು ಬಾವಿ ಬಿಡೋಣ ಇದೆ ಮತ್ತೆ ನೂರಾರು ಬಾವಿ ನೂರಾರು ಕೆ ನಿರ್ಮಾಣ ಮಾಡಿಬಿಡುವಂತ ಅವ್ರು ಕಳಿಸಿಕೊಳ್ಳೋಣ ಅದಕ್ಕೆಲ್ಲ ಬೇಕಾದ ವೈಭವ ಪಾತ್ರಗಳೆಲ್ಲ ಅವ್ರ ನಿರ್ಮಾಣ ಕ್ರಮ ವಿಶ್ವಕರ್ಮನನ್ನು ಆ ಕಾಲಕ್ಕೆ ಇಂದ್ರ ದೇವರ ಸಮೇತ ಕಳಿಸಿಕೊಟ್ಟಿದ್ದು ಇನ್ನು ಬಾಕಿ ಏನು ಬೇರೆ ಬೇರೆ ಯಾರು ಯಾರಿದ್ರು ಅವರೆಲ್ಲ ಕೂಲಿಸಿಕೊಂಡು ಇದ್ದಾಗಲೇನೆ ಅವ್ರನ್ನೆಲ್ಲ ಕೂಡಿಸಿ ಮಾತಾಡ್ತಾ ನೋಡಪ್ಪ ಚತುರ್ಮುಖ ಗೊತ್ತೇ ಇದೆ ನಿಮ್ಮ ಬಿಟ್ಟು ಹೊಟ್ಟು ಅದ್ರ ಮೇಲೆ ನಮ್ಮಅಮ್ಮ ಅಂದ್ ಬಹಳ ಸ್ವಂತ ಇದೆಯಾ ಅಂದ ಯಾಕಮ್ಮ ಮಕರಮಾಲ ನಾವು ನೋಡ್ ನಾಕ್ ಬಿಟ್ಲ ಅಷ್ಟೇ ನೋಡಿ ಏನ್ ಮಾತಾಡ್ಲಿ ಯಾವಾಗ ಏನ ಬ್ರಹ್ಮದೇವ್ರು ಹೌದು ಸಾಯಿ ಈ ಕೃಷ್ಣ ಆಗುವುದು ಆಗ್ಲಿ ಆಗ್ಲಿ ಅದು ಬಹಳ ಸ್ವರ ಏನ್ ಮಾಡ್ಲಿ ಮತ್ತೆ ನಮ್ಮಮ್ಮ ಎಷ್ಟು ದಿವಸ ಮಾಡ್ತಾಳವಳು ಯಾ ಸೊಸಿ ಬೇಡ ನಗ ಅದಕ್ಕೊಂದು ಮದುವೆ ಎಂತ ನಾವು ಮಾಡ್ಕೊಂಡು ಕಟ್ಟಿದ್ದೇನೆ ಅಷ್ಟೇ ಸಮ್ಮತಿ ಪಟ್ಟೆ ಮಾಡ್ಕೊತೀನಿ ಇಲ್ಲ ಎಷ್ಟ ಅರ್ಥ ಇದೆ ಅದರಲ್ಲಿ ಎಷ್ಟು ಅರ್ಥ ಇದೆ ಇದತಾಡೋರು ಮಾತಿದ್ದ ಹಾಗೆ ಆದ್ರೆ ಎಷ್ಟು ಅರ್ಥ ಇದೆ ಎಷ್ಟು ದಿವಸ ಬುಕ್ಕುಲ ಮಾಲೆ ಕಾಡ್ತಾಳೆ ಅವಳ ಶಕ್ತಿ ಸಾಮರ್ಥ್ಯ ಎಷ್ಟು ನಿರಂತರ ಪ್ರಳಯಕಾಲದಲ್ಲೂ ನಾನು ಸೇವೆ ಮಾಡಲು ಹೋದರೆ ಲಕ್ಷ್ಮೀದೇವಿ ಒಬ್ಬಳೇ ಒಳಗಡೆಯಲ್ಲ ಮರ್ಮ ಇದೆ ಅದರಂತೆಯೇ ಮಾತಾಡ್ತಾ ಹೇಳಿದ್ದೇನೆ ನೀವೆಲ್ಲ ಸಮ್ಮತಿ ಕೊಟ್ಟರೆ ಮಾಡ್ಕೋತೇನೆ ನಾನು ನಿಮಗೋಸ್ಕರ ಮಾಡ್ಕೊತಾ ಇದ್ದೀನಿ ನನಗೆ ಬೇಕಾಗಿಲ್ಲ ಎಷ್ಟು ಅರ್ಥ ಇದೆ ಮೇಲ್ನೋಟಕ್ಕೆ ಹಾಸ್ಯದ ಮಾತು ಒಳಗಡೆಯಲ್ಲಿ ಯಾವುದಾದ್ರೂ ವ್ಯರ್ಥ ಇದೆಯಾ ಎಷ್ಟು ಸಂತ ದೇವರ ಮಾತು ಆ ಕಥಾನೇ ಅಂತಹ ಕಥ ್ರಮದಿಂದಾಗಿ ಭಗವಂತಾದ ಮಾತಾಡ್ತಾ ಇದ್ದೀರಿ ಇದೆಲ್ಲ ಸುರತೋಷಿಣಂ ದೇವತೆ ಸಂತೋಷ ಪಡಿಸಿತ್ತು ಎಲ್ಲ ಬಂದ್ರಪ್ಪು ಬಹಳ ಬೇಸರ ಆಗ್ತಾ ಇದೆ ಸ್ವಾಮಿ ಇನ್ನೇನಾಗಬೇಕು ನಿನಗೆ ಎಲ್ಲರೂ ಇದ್ದೀರೋ ನಿಮ್ ನಿಮ್ಗೆ ಹೆಂಡದನ್ನ ಕಟ್ಕೊಂಡ್ ಬಂದಿದ್ದೀರಿ ಆಕೆ ಒಬ್ಳಿಲ್ಲರು ಏನ್ ಮಾತಾಡ್ತಾ ಇದ್ದೀರಿ ಸ್ವಾಮಿ ಅದೇ ಚಿಕ್ಕ ವಿಚಾರಕ್ಕೆ ಜಗಳ್ಕೊಂಡು ನೋಡಿದಾಳೆ ಚಿಕ್ಕ ವಿಚಾರಕ್ಕೆ ಜಗಳ ತೆಗೆದು ಹೋಳುವ ನೀ ಇನ್ನೊಂದು ಮದುವೆ ಮಾಡಿಕೊತ್ತ ಸುದ್ದಿ ಗೊತ್ತಾದ್ರೆ ಬರ್ತಾ ಸುಳ್ಳು ಕೂಡ ರುದ್ರದೇವ್ ಇನ್ ಅರ್ಥ ಆಗುತ್ತೆಲ್ಲ ಯಾರು ಪ್ರಯಾಣ ಸೇವಾ ಮಾಡ್ತಾಳು ಏನ್ ಅರ್ಥ ಆಗುತ್ತೆ ನಿನಗೆ ಬಾರು ಬಾ ಸೂರ್ಯಾನಿ ಬಾಯಿ ಯಾನ್ ಯಾವ ಕೈತಾನ ಏನ್ ಜವಾಬ್ದಾರಿ ಕೊಡ್ತವ್ರು ನೀ ಬಾಯಿ ರಥ ಸರಿ ಇದೆಯೋ ಇಲ್ಲ ಮತ್ತೆ ಇದ್ದವೋ ಇಲ್ಲೋ ನಮಗೆ ಕೇಳ್ಬೇಕು ಪೆಟ್ರೋಲ್ ಇದೆಯಾ ಇಲ್ಲ ಪೆಟ್ರೋಲ್ ಗಾಡಿ ಎಲ್ಲ ಇದೆಯಾ ನಿಮ್ಗೆ ಎಲ್ಲ ವ್ಯವಸ್ಥೆ ಇದೆಯಾ ಇಲ್ಲೋ ಎಲ್ಲ ಕೇಳಿದೆ ಅದನ್ನ ಪರಮಾತ್ಮ ಅದನ್ನೆಲ್ಲ ಎಲ್ಲ ಎಲ್ಲ ವ್ಯವಸ್ಥೆ ಇದೆ ಸರ್ ಅತಿ ವೇಗದಲ್ಲೂ ಹೋಗೋ ಗಾಡಿ ಇದ್ರೆ ಅಂದ್ರೆ ಕಣಾರ್ಧದಲ್ಲಿ ಕೋಟಿ ಕೋಟಿ ಯೋಚನೆ ಹೊಟ್ಟೋಗುತ್ತೆ ಸೂರ್ಯನ ವತ ಸೀದಾ ಹೋಗೋಲ್ಲ ಪುರಕ್ಕೆ ಹೋಗಿ ನಾ ಈ ರೀತಿಯಲ್ಲೆಲ್ಲ ಪ್ರಸಂಗ ಇದೆ ಅಮ್ಮ ನೀ ಬಂದರೆ ನೋಡು ಜಗದಪ್ಪ ಉಳಿತಾಳೆ ಇಲ್ಲ ಏನು ಬಿಡೋಣ ನೋಡು ಸುಳ್ಳು ಪಲ್ಲು ಏನ್ ಅಷ್ಟು ಹೇಳಿ ಅಷ್ಟು ಹೇಳಿ ಸಾಕು ಈ ರಾಜೀ ರಾಜ ಮಾಡಬೇಕಾಗಿದ್ರೆ ದೊಡ್ಡ ಬಿಸ್ನೆಸ್ ಮನ್ಸಿದ್ ಕರೆಸ್ತಾರಂತೆ ಸೂರ್ಯ ಅಂದ್ರೆ ಇಡೀಲೂ ಪ್ರಸಿದ್ಧಿ ನೀವು ಹೋದ್ರೆ ಸುಮ್ಮನೆ ಹೋಗ ಅಷ್ಟೇ ಅಂತ ಬಾಲಿಕಿಲ್ಲಿ ಅವರು ಎಲ್ಲರೂ ಕೂಡಿಸ್ಕೊಂಡು ಅವ್ರು ಎಲ್ಲ ಹೋದ್ರು ಸರಿಯಾಗಿ ಹೊತ್ತು ಹೊತ್ತು ಅಡಿಗೆ ಕೊಡೋರ್ಬೇಕು ಅವರಿಗೆ ಅವೆಲ್ಲ ಕರ್ಕೊಂಡು ಹೋದ್ರು ಅವನ್ನೆಲ್ಲ ಹೋಗ್ತಾರಲಿಕ್ಕೆ ಅಮ್ಮ ಅಂತ ಹೋಗಿ ಬತ್ರೀ ಮಾಡಿಕೊಂಡೇ ಹೋದು ಹತ್ರಕ್ಕೆ ಏನಪ್ಪಾ ಸೂರ್ಯ ಹೇಗಿದ್ದೀಯೋ ಏನೋ ಅವ್ರಿಗೂ ಇಬ್ಬರಿಗೂ ಬೇಕಾದ ಕಮಲ ಪುಷ್ಪಗಳು ಅವಳು ಕಮಲೆ ಕಮಲ ಅರಳಿಸೋರಿವರು ಅರಳಿಸುತ್ತಕೊಂಡು ಹೋಗಿ ಬೇಕಾದ ಕಮಲದ ರಾಶಿ ಅರ್ಪಣೆ ಮಾಡಿಬಿಟ್ರು ಅರ್ಪಣ ಮಾಡಿ ತರಲಿಕ್ಕೆ ಹ್ಯಾಪ್ಪ ಏನು ಎಲ್ಲಿಂದ ಬಂದು ಏನು ಹೇಳಿ ಲಾ ನಾರಾಯಣ ನಾರಾಯಣ ನಾರಾಯಣ ನಾರಾಯಣ ಅಂತಂದು ಅಷ್ಟೆ ಅಂತಿರ್ಲಿಕ್ಕೇನೆ ತತ್ಕಾಲಿಕ ರಥ ಹತ್ತಿದ್ದು ಓಡ್ ಬಂದಿದ್ದೇನೆ ಸಂಪಿಗೆ ಹೂಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಹೋಗಿದ್ದಾನೆ ಅಲ್ಲಿ ರಥ್ ಕೇಳಿಸ್ತಂತ ಅಷ್ಟೇ ಸೀದಾ ಮಂಜಾದ ಮೇಲೆ ಮಾಡ್ಕೊಂಡ್ಬಿಟ್ಟು ಅಷ್ಟೇ ಕೂತಿದ್ರಲ್ಲಿ ಏನಾಯ್ತು ಮಲ್ಕೊಂಡ್ಬಿಟ್ಟ ಮಲ್ಕೊಂಡು ಹೋದ್ರು ಈ ಕಡೆಯಲ್ಲಿ ಐದು ಮುಖದವರು ಈ ಕಡೆಯಲ್ಲಿ ನಾಲ್ಕು ಮುಖದವನು ಹೆಗಡ ಮೇಲೆ ಕೈ ಹಾಕಿಬಿಟ್ಟು ಬ್ರಹ್ಮದೇವರು ನಮ್ಮ ಅಮ್ಮರ್ದೇವ್ರು ಅವರು ಐದು ಮುಖದವರು ನಾಲ್ಕು ಮುಖದವರು ಹೆಗಡ ಮೇಲೆ ಕೈ ಹಾಕಿದ ಪರಮಾತ್ಮ ಇನ್ನೇನು ನಡೀಲಿಕ್ಕೆ ಆಗೋದೇ ಇಲ್ಲ ಅನ್ನೋ ರೀತಿ ನಾಟಕ ಮಾಡಿತ್ತು ಸೀದಾ ಓಡ್ಬಂದ್ ಓಡ್ಬೋದು ಆ ಸಪ್ಪಿಗೆ ಹೋಗ್ತಾ ಕಾಲಿಗೆ ಹಾಕಿ ಆಲಿಂಗನ ಮಾಡಿಕೊಂಡು ಇವರಿಬ್ಬರ ಜಾಡಿಸ್ಬಿಟ್ಟು ಮುಗಿತಲ್ಲಪ್ಪ ನಿಮ್ಮ ಕೆಲಸ ಹಿಂಗೆ ನಡೀಲಿ ಹೆಣ್ಣಿನ ಹೆಣ್ಣಿನಿಂದ ಬಾಗಿಲಾಕೊಂಡು ಬಂದ್ಬಿಟ್ಟು ಒಳಗಡಿಯಲ್ಲಿ ನೀನು ಏನು ಪ್ರಾರ್ಥನೆ ಮಾಡಿದ್ದೆ ಅದಕ್ಕೋಸ್ಕರನೇ ವಿವಾಹ ಸಜ್ಜಿಗೊಳಿಸಿದ್ದೆ ಸಂತೋಷ ಅಷ್ಟೇ ಇಂತಹ ಗಂಡದಿ ಅದ ಮೊದಲನೇ ಹೆಂಡತಿ ಜಗಳ ಕಾಕೊಂಡು ಹೋಗಿದ್ದವಳನ್ನು ಎರಡನೇ ಮದುವೆ ಮಾಡಿಸ್ಬಿಡ್ತು ಈ ಇತಿಹಾಸ ಎಲ್ಲಾನು ಇಂತಹ ನಡೆಸಿದ್ರು ನೋಡೋದು ಎಲ್ಲಾನು ಕೇಳಲಿಕ್ಕೆ ಸಾಧ್ಯನಾ ಅದು ಏ ಚಿಕ್ಕ ಅದಕ್ಕೆ ವಿಚಾರಕ್ಕೆ ಜಗಳ ಎರಡನೇ ಮದುವೆ ಮಾಡ್ಕೊಳ್ತೇನೆ ಬಾ ಅಂತ ಸಮ್ಮತಿ ಅಂತಹ ವಿಚಿತ್ರವಾದ ಪ್ರಕರಣ ತೋರಿಸ್ತಾ ಅಂದ್ರೆ ರೂಪ ಅನ್ನೋದನ್ನ ತೋರಿಸಿಕೊಡ್ತಾ ಆ ಕಾಲಕ್ಕೆ ಬೇಕಾಟು ತರಹದಲ್ಲಿ ಅಟ್ಟಕಾದಗಳನ್ನು ನಡೆಸಿಕೊಂಡ ಅಲ್ಲೆಲ್ಲ ತಂದೆ ತಾಯಿ ಮಹತ್ವವನ್ನು ಬಹಳ ಸಾರ್ತಾನೆ ಹಚ್ಚಬೇಕಾಗಿದ್ರೆ ತಂದೆ ತಾಯಿ ಎಂಟು ಮಹತ್ವ ಎಷ್ಟು ನೀನೆಲ್ಲ ತಂದೆ ತಾಯಿ ಸ್ವಾಮಿ ಬ್ರಹ್ಮದೇವರನ್ನು ನೋಡುತ್ತೆ ವಸಿಷ್ಟು ಋಷಿಗಳು ಯಜುರ್ವೇದ ಕ್ರಮದಿಂದಾಗಿ ಆ ಕಾಲಕ್ಕೆ ಕುಲದೇವಿ ಪ್ರತಿಷ್ಠಾದಿಗಳನ್ನೆಲ್ಲ ಮಾಡಿಸುತ್ತಾರೆ ಪ್ರತಿಷ್ಠಾ ಇದನ್ನು ಎಲ್ಲಿರಬೇಕು ಪ್ರತಿನಿತ್ಯ ಪೂಜಾ ಯಾರು ಕುಲದೇವಿ ಶಮಿ ಶಮೇ ಪ ಅಲ್ಲಿ ಇಡ್ಬೇಕು ಅದನ್ನ ಯಾರು ಇರ್ತಾರಪ್ಪ ಇಲ್ಲಿ ಕುಲದೇವ್ ಸ್ವಲ್ಪ ಪೂಜೆ ಮಾಡ್ಕೊಂಡು ಒಬ್ಬರಿಗೆ ಯಾರಿರ್ತೇವೆ ಎಲ್ಲ ತಲೆ ಕೆಳಗೆ ಮೇಲೆ ಎತ್ತದೇ ಅಲ್ಲಿ ಇರ್ತೀಯಾ ಅಂತ ಎಲ್ಲ ತಲೆ ಕೆಳಗೆ ಹಾಕಿಬಿಟ್ಟು ಏನ್ ಮಾಡ್ಬೇಕು ಬಾ ನಾವು ಮಾಡ್ತೇವೆ ಈಗ ಹೊರಟ ಪರಮಾತ್ಮ ಸಮಯ ಚೆನ್ನಾಗಿ ತನ್ನ ಪರಿವಾರವರೆಗೆ ಒಂದು ಅಡ್ಜನಿ ಬಾಗಿ ಬಾಗಿ ಬಾ ಒಂದ್ ನಡಿ ವರಾಹ ಇದೂಪತಿ ವರಾಹು ಹೋದ ವರಾಹ ದೇವರು ದೊಡ್ಡಕಾಯ ಅದನ್ನ ತೂಗಿ ಮಾತಾಡುವ ಸ್ಥೂಲಕಾಯಿಯ ಕೈಗೆ ಅಂತ ಆಗಿದ್ದಾಗಿ ತೂಗಿ ಮಾತಾಡುವಂಥ ರೂಪ ಅದು ದೊಡ್ಡ ಕಾಯದಿಂದ ನಮ್ಮ ಸ್ವಾಮಿ ಏನಪ್ಪ ಆ ಶ್ರೀನಿವಾಸ ಆಯೇ ಚಪ್ಪರಿಗೆ ಕೂಡ ಹಾಕಿದ್ದೇನೆ ಗೊತ್ತೇ ಇಲ್ಲೇ ನಿನಗೆ ಹೆಂಗ ಗೊತ್ತಾಗುತ್ತೋ ನೀ ಪಕ್ಕಕ್ಕಿದ್ದ ನೀನೇ ಹೇಳಲಿಲ್ಲ ಎಲ್ಲೆಲ್ಲಿಂದರೂ ಯಾರು ತರಿಸ್ಕೊಂಡೆ ನಮಗೆ ಒಂದು ಮಾತ್ರ ಹೇಳಬೇಕು ಅಂತಿಲ್ಲ ನಿನಗೆ ಅದು ಹೇಳ್ತಿ ಹೋದಾಗಿದ್ದು ಏನೇನು ಆಗಿಬಿಟ್ಟಿದ್ದು ಬಿಡಪ್ಪ ಅಮ್ಮ ಪಕ್ಕಕ್ಕೆ ಹೆಂಡ್ತಿ ಇನ್ನೇಲೆಲ್ಲ ಸರಿ ಹೋಗುತ್ತೆ ಬಿಡುವ ಏನು ಮಾತು ಚಮತ್ಕಾರ ಅಲ್ಲಲ್ಲೇ ಅದನ್ನು ತೋರಿಸ್ತಾ ಇದೆ ಆ ಕ್ರಮದಲ್ಲಿ ತೋರಿಸ್ತಾ ಎಲ್ಲ ಏನು ಮದುವೆಗೆ ಬರ್ಬೇಕಪ್ಪ ತಪ್ಪಿಸ್ಬಾರ್ದು ಸುಮ್ನೆ ಕೊಡೋಣ ಕರ್ದಾಗಿರ್ಬೇಕು ಬರಬಾರ್ದು ಅಂತ ಅರ್ಥ ಅದು ಇವೆಲ್ಲ ಬಹಳ ಉಪಾಯ ಅವೆಲ್ಲ ಅಂತ ಹೇಳಿಬಿಟ್ಟ ಅಂತಹ ಬುದ್ಧಿವಂತ ಪರಮಾತ್ಮ ವರಹರೂಪ ಅವನಂದ ಎಲ್ಲ ಬಾಯಿವೆಲ್ಲ ಬಹಳ ಭೂಗಳರು ಬಹಳ ಇದ್ದಾರೆ ಅದಕ್ಕೋಸ್ಕರವಾಗಿ ನಾನು ಸ್ವಲ್ಪ ನೋಡ್ಕೊತಾ ಇರ್ಬೇಕಾಗುತ್ತೆ ನನ್ನ ಜಾಗದಲ್ಲಿ ಯಾಕೆ ನಮ್ಮ ಹುಡುಗಿ ಇದ್ದಾರೆ ಒಕ್ಕಲು ಮಾಲ ಇದ್ದಾಳು ಇಲ್ಲೋ ನನ್ ಜಾಗದಲ್ಲಿ ಅವ್ಳು ಇಟ್ಕೊಂಡು ನೀನ್ ನನಗೇನು ತಪ್ಪಿಸ್ಬೇಕು ತಲೆಪಿಸ್ಬೇಕು ಹಾ ಅವ್ನಿಗೆ ಬರೋಲ್ಲ ಹುಡುಗ ಕುಲದೇವಿ ಇಟ್ಟಿರ್ತೇನೆ ಪೂಜಾ ಮಾಡಿಕೊಂಡು ಕೂತಿರುತ್ತೋ ನಡೀನಿ ನಮ್ಮ ಮಾವನಿಗೆ ನಡೀಲಿ ಎಲ್ಲ ಹೊರಟು ಬಿಡೋಣ ಅಂತ ಈಗ ಎಲ್ಲ ಹೊರಟು ಬಿಡ್ರಿ ಅಂತಂದ್ರೆ ರುದ್ರದೇವರು ಗಲಾಟೆ ಮಾಡಿಬಿಟ್ಟು ಕೂಡ್ರೋ ಕೂಡ ಯಾಕೆ ಹೊರಟ್ರೋ ಕೂಡ ರುದ್ರದೇವರು ಮುಂದೆ ಮಾತಾಡೋ ಅಹಂಕಾರ ತಾಯಿ ಬಾಯಿ ಯಾವುದೇವರು ಬಾಯಿ ಬಿಚ್ಚೋಲ್ಲ ಅವ್ನು ಮುಂದೆ ಅಂತ ಎಲ್ಲ ಕೂತು ಯಾಕಪ್ಪ ಏನಾಯ್ತು ಸುಮ್ ಕೂಡಿ ಎಲ್ಲ ಕೂಡಿ ಯಾಕೆ ಏನು ನೀವು ಗೊತ್ತಾಗಲ್ಲ ತಾ ತಾಯಿ ಸುನ್ಯರು ಊಟ ಊಟ ಬೇಡ ನಮಗೆ ದೇವತಾ ಸಮಾರಾಧನೆ ಮಾಡಿ ಉಪವಾಸ ಕಡ್ಕೊಂಡು ಹೋಗ್ತೀಯಾ ನಾವೆಲ್ಲ ಆಗೋಲ್ಲ ಊಟ ಇಲ್ಲದೆ ನಾವ್ಯಾರು ಬರೋಲ್ಲ ಮಾತಾಡ್ತೋರು ಮಾತಾಡೋ ಸುನ್ಯರು ಮರ್ಯಾದೆ ಹೋಗುತ್ತೆ ಅದನ್ನ ಊಟ ಹಾಕಿಸ್ತೀನಿ ಮಂದಿರಲ್ಲಿ ಇಲ್ಲಿ ಊಟ ಇಲ್ಬೇಕು ನಮಗೆ ಊಟ ಇಲ್ಲದೆ ಊಟ ಇಲ್ಲದೇ ಗೃಹ ಪ್ರವೇಶ ಮತ್ತು ಮದುವೆ ದೇವರ ಸಮಾರಂಭಿ ಎಲ್ಲ ಮಾಡಲೇ ಕೂಡು ಹಾಕ್ಲೇಬೇಕು ಎಷ್ಟು ಋಷಿಗಳು ಮುನಿಗಳು ಎಂಥ ವಸಿಟ್ಟಾದ ಋಷಿಗಳು ಎಂತೆಂದ ಮಾರ್ಕಂಡೇ ಪ್ರಕೃತಿಗಳು ಸ್ವರ್ಗಲೋಕದಿಂದ ಏ ಅತ್ಯಾದಿ ಎಲ್ಲರೂ ಬಂದಿದ್ದಾರೆ ಕರ್ಫ್ಯೂ ಕೊಡೋದು ಅಷ್ಟೇನಾ ಅವರಿಗೆಲ್ಲ ಹುಡುಗರೇ ಊಟ ಎರಡು ಹಾಕಲೇಬೇಕು ಅವರಿಗೆ ಹೊಟ್ಟೆ ತುಂಬ ಅತ್ಯಂತ ತೃಪ್ತಿಯನ್ನು ಅನುಭವಿಸಬಹುದು ಅಂದ್ರೆ ಊಟದಲ್ಲೇ ಇನ್ಯಾದರೂ ಕೂಡ ಕೊಟ್ಟರೆ ತೃಪ್ತಿ ಆಗುವಲ್ಲ ಊಟದಲ್ಲಿ ಮಾತ್ರ ತೃಪ್ತಿ ಆಗುತ್ತೆ ಊಟಕ್ಕೆ ಹಾಕ್ಲಿಕ್ಕೆ ಈ ಎಲ್ಲರೂ ಒಂದು ಮರ್ಯಾದೆ ಇತ್ತ ಬಾಯಿ ಕಡೆಗೆ ಲಕ್ಷ್ಮೇಟು ಬಂದ್ಬಿಟ್ಟಿದ್ದೆ ನಾನು ಏನೇನಿಲ್ಲ ಇಲ್ಲಿ ಕೈಯಲ್ಲಿ ನನಗೆ ಒಬ್ಬೊಬ್ರು ಐದು ಮುಖದವರು ಆರ್ ಮುಖದವರು ಸಾವಿರ ಮುಖದವರು ಕಪ್ಪುಗಳು ಹೊಟ್ಟೆ ತುಂಬಿಸ್ಲಿಕ್ಕೆ ಆಗ್ತದ ನಿಮ್ದೆಲ್ಲ ಎಲ್ಲಿಂದ ತರಬೇಕಂದ್ರೆ ಖಜಾ ಹಂಚಿ ಬಂದಿದ್ದಾರೆ ಕುಬೇರ ಸಾಲ ಮಾಡ ಮಾಡು ಇವ ಸಾಲ ಮಾಡಿ ಚಿತ್ರಕಾರ್ಯ ಸಾಲ ಮಾಡಿ ಮಾಡಬಾರ್ದು ಇವ್ ಸಾಲ ಮಾಡಿ ಯಾರು ಮಾಡ್ಬೇಕು ಅಂತ ಗೃಹ ಪ್ರವೇಶದಲ್ಲಿ ಬ್ರಾಹ್ಮಣ ಭೋಜನಾದಿಗಳನ್ನ ಮತ್ತೆ ದೇವತಾ ಸ್ಮಾರಧರ್ಸ್ತ್ರ ನಿಯಮ ಅದು ಎತ್ತೆತ್ತಿ ತೋರಿಸ್ತಾರೆ ಕುಬೇರ ಕುಬೇರ ಆದೇಶ ಹೊಂದಿದೆ ಧನಪತಿ ಅಂತ ಅವ್ರು ಕಲಸೋಣ ಆ ಕಾಲಕ್ಕೆ ವೈಶ್ರವಣ ಕರಿತರೇನೆ ಏನಾಗಬೇಕು ಸ್ವಾಮಿ ಇಲ್ಲಪ್ಪ ಸಾಲ ಕೊಡುವ ಸಾಲ ಇದೆ ಸರ್ವಸ್ವ ಇಲ್ಲಪ್ಪ ನನ್ನ ಹತ್ತ ಹಬ್ಬ ಕಾಲದಲ್ಲಿ ಇಲ್ಲಿದ್ದ ಅಲ್ಲಿಗೆ ಅಲ್ಲಿದ್ದ ಇಲ್ಲಿಗೆಲ್ಲ ತರೋಲ್ಲ ವ್ಯವಸ್ಥೆ ಇದೆ ಗತ್ ಬಂತ ಅವರಿಗೆ ಸಾಲ ಕೊಡೋರು ಸ್ವಲ್ಪ ಗತ್ತಿರುತ್ತೆ ಅವರಿಗೆ ಪೇಪರ್ಗೆ ಪರಬೇಕು ಸ್ವಾಮಿ ಬಾಟ್ ಪೇಪರ್ ಅಂದ್ರು ಬರದಪ್ಪ ಆಗುತ್ತಂತ ಸಾಕ್ಷಿ ಹಾಕಬೇಕಲ್ಲ ಅದು ನೋಡಿ ವೃಕ್ಷ ಇಟ್ಟುಬೋದು ಅಷ್ಟೊತ್ತು ವೃಕ್ಷ ಹಿಂಗಿದೆ ಗೊತ್ತಾರ ವೃಕ್ಷ ಅದು ಕೇಳಿ ಏನಾರ ಇಲ್ಲಿ ಯಾರ ಅನುಭವ ಬರ್ತಿದ್ದು ಹಿಂಗೆಲೇ ಅಳ್ಳಾಡಿಸ್ತಾ ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲ ಇನ್ನೊಂದು ನಾಲ್ಕು ಮುಗಿದವರು ಐದು ಮುಗಿದವರು ಇವನ್ನೆಲ್ಲ ಸಾಕ್ಷಿ ಹಾಕಿಸ್ಬಿಟ್ಟ ಆ ಮುಖ ಕೇಳಿದ್ರೆ ಈ ಮುಖ ತೋರಿಸಬೇಕು ಈ ಮುಖ ಕೇಳಿದ್ರೆ ಆ ಮುಖ ತೋರಿಸಬೇಕು ಬಟ್ ಒಬ್ರು ಇಂತಹ ಸಾಕ್ಷಿ ಹಾಕಿಸ್ಬಿಟ್ಟ ಅಂತ ಹದಿನಾಲ್ಕು ಸಾವಿರ ಹದಿನಾಲ್ಕು ಲಕ್ಷ ರಾಮಟಂಕಿ ವರಾಹಗಳನ್ನ ಆ ಕಾಲಕ್ಕೆ ಸ್ವೀಕಾರ ಮಾಡ್ತಾ ಆ ಕಾಲಕ್ಕೆ ತಾನೇನು ಆ ಪಟ್ನಿಯನ್ನು ನಿಯೋಜನೆ ಮಾಡಿ ಸೇವಿತ ಮಾನಸಂ ಏನು ಪುಷ್ಕರಣಿಗಳಲ್ಲಿ ಅನ್ನಾದಿಗಳನ್ನ ಭಕ್ಷ್ಯಭೋಜ್ಜಾದಿಗಳು ಆ ಕ್ರಿಮಿ ಕೀಟ ಎಲ್ಲ ಹಾಗೆ ಇರಬೇಕು ಅಲ್ಲಿ ಅಗ್ನಿ ಸಂಪರ್ಕ ಆಗಬೇಕು ಅಲ್ಲಿಂದ ಎಲ್ಲ ಭಕ್ಷ್ಯಭಜ್ಯ ಹೊರಗೆ ಬರಬೇಕು ಇಂಡಕ್ಷನ್ ಕಾಯಿಲಿಂದ ಬರುತ್ತೋ ಇಲ್ಲಿ ಕೈ ಇಟ್ಟುಕೊಂಡಿದ್ರು ಕೂಡ ನಮ್ಮ ಕೈ ಪಾತ್ರೆ ಮಾತ್ರ ಕಾಯಿ ಈ ಮನುಷ್ಯನಿಗೆ ಇಷ್ಟು ತಲೆ ಇದ್ರೆ ಏನು ಭಗವಂತನಿಂದ ಆಗಿರ್ಬೇಕು ಅಲ್ಲಿರೋ ಒಂದು ಮೀನು ಮೊಸಳೆ ಒಂದಕ್ಕೆ ಒಂದು ತೊಂದರೆ ಆಗಬಾರದು ಆದ್ರೆ ಪದಾರ್ಥ ಬೆಂದು ಹೊರಬರ್ಬೇಕಷ್ಟೇ ಇದು ಅಗ್ನಿಪುರುಷನ ಸಾಮರ್ಥ್ಯ ಅಷ್ಟು ಸಾಮರ್ಥ್ಯ ಕೊಟ್ಟು ಬಿಡುತ್ತಾನೆ ಬೇಕಾದ ಆಕಾರಕ್ಕೆಲ್ಲ ಮಾಡಿ ಬ್ರಹ್ಮದೇವರು ಬಂದು ಕೇಳಿಕೊಂಡ್ರು ಸ್ವಾಮಿ ಅದೆಲ್ಲ ಆಗಿದೆ ಮತ್ತೆ ನೈವೇದ್ಯ ವೈಷದೇವಾಗಬೇಕುಗಳು ಬಂದು ಹಿಂದೆ ಊಟ ಕಿಟ್ಟ ಮಾಡೋಲ್ಲ ಏನಾಗಬೇಕು ನೈವೇದ್ಯ ಹೋಗ್ ನನಗೆ ಈಗ ಬೇರೆ ರೂಪ ಕರ್ಪಣೆ ಮಾಡಬೇಕು ನಮ್ಮ ನಮ್ಮ ಕುಲದೇವರು ಇದ್ದಾರಪ್ಪ ಅಹೋ ನರಸಿಂಹ ಇನ್ನೂರು ದಿವ್ಸಕ್ಕೆ ಬರ್ತಾನೆ ಮತ್ತ ಅಹೋಬಲ ನರಸಂಹಸ್ಯಾಮ್ ನರಸಿಂಹ ಇದ್ದಾರೆ ಅವನಿಗೆ ಅರ್ಪಣೆ ಮಾಡಿಬಿಟ್ಟು ಮಧ್ಯದಲ್ಲೇ ಇದ್ದಾನ ಅರ್ಪಣೆ ಮಾಡಬಿಟ್ಟು ಬ್ರಹ್ಮದೇವರೇ ನೈವೇದ್ಯ ವಿಶ್ವದೇವಾದಿಗಳನ್ನು ಮಾಡಿ ನರಸಿಂಹದೇವರಿಗೆ ಅರ್ಪಣೆ ಮಾಡಿಬಿಟ್ಟು ಆ ಕಾಲಕ್ಕೆ ಎಲೆ ಹಾಕ್ತಾ ಇದೆ ಅಲ್ಲದೆ ಕಿತ್ತುಕೊಳ್ಳೋದು ಎಲ್ಲ ಕಟ್ಟಿ ಚಿತ್ಕೊಳ್ಳೋದು ಇಂತಿಂತ ಎಲೆ ಮನ ಹಾಕೊಂಡ್ಬಿಡೋದು ಅಟ್ಟೆ ಎಲ್ಲಿಂದ ಸ್ವಾಮಿ ಪುಷ್ಕರಣಿಯಿಂದ ಹಿಡಿದುಕೊಂಡು ತುಂಬರು ತೀರ್ಥ ಹೇಳಿ ಶ್ರೀಶೈಲ ಪರ್ಯಂತರ ರಾಶಿ ತುಂಬ ಬಡಿಸುತ್ತಾ ಕಡೆ ತುಪ್ಪತಿ ಗಿಡ್ಡಿ ಬಂದುಂಟು ಮ್ಯಾನೇಜರೇ ಬರ್ಬೇಕು ಗಿಡ್ ಎಷ್ಟು ದಿವಸ ಆಗಿರೋ ತೊಳ್ದಿಕ್ಕಿ ಪಾತ್ರ ಹಿಡ್ಕೊಂಡು ಹೀಗ ಬಳಸಿ ಧಾರಾಕಾರ ಸೇವಾ ಕೊಟ್ಟಿದ್ರೆ ಧಾರಾಕಾರ ತುಪ್ಪ ಅದ್ ಧರಾಕಾರ ಹಾಕೊಂಡ ಯಾರ ನೋಡ್ಬಿಟ್ರು ಅಂತಂದ್ರೆ ಅವ್ರ ಮೇಲೆ ಹಾಕಬಾರ್ದು ಕಂಪ್ಲೇಂಟ್ ಮಾಡ್ತಾರೆ ಮತ್ತೆ ಕಮಿಟಿಗೆ ಅದಕ್ಕೆ ಅವ್ರು ನೋಡ್ತಾ ಕೂತಿದ್ರು ನಲ್ಗೆ ಅವ್ರು ನೋಡ್ಕೊಂಡು ಅವ್ರೂ ಎರಡು ಎರಡು ಹನಿ ಹಾಕಿಬಿಡ್ಬೇಕು ತಪ್ಪು ಮಾಡ್ಲಿಕ್ಕೆ ಅವನ್ನ ಇವಿಯಲ್ಲಿ ಅಟ್ಟೆ ಕೂತಿರ್ತಾ ಈ ಕಿಮಿ ಲೋಟ ಇಟ್ಕೊಂಡು ಸುಜನ್ ಮಾಡ್ಕೊಂಡು ಮಕ್ಕಳು ಹಂಟಿ ಗಿಡ್ ಹೊಡ್ಕೊಂಡು ಎಲ್ಲ ಹೋದ್ರು ಅಟ್ಟೆ ಹೊಡಿತಾ ಕೂತಿರ್ತಾ ಅವ್ರು ಮಾಡ್ಕೊಂಡು ಕೂತಿದ್ರು ಅಂದ್ರೆ ಕಟ ಕಟ ಕಟ ಸದ್ದು ತುಪ್ಪ ಬಂತು ಅಂತ ತಿಳ್ಕೊಬೇಕು ಈ ಲೋಕದಲ್ಲೇ ಇಟ್ಟಿದ್ದೀರಿ ಕೇಳಬೇಕಾ ನಾವು ಸ್ವಾಮಿ ತುಪ್ಪ ಇಟ್ಕೊಂಡು ಬರೋಣ ಅವ್ರಿಗೆ ಅಂಥ ಅಕ್ಷತೆ ಬಾವಿ ಗಟ್ಟಲೆ ರಂಧ ತೈದ ಗಂಧದ ಬರ ಕುಟ್ಟು ಕುಟ್ಟೆ ಹಾಕಿಬಿಟ್ಟಿದ್ದಾರಂತೆ ತೆಗೆದು ಮೈ ತುಂಬ ಬಳ್ಕೊಳ್ಳೋದು ಏ ಹಣೆ ತುಂಬಾ ಅಕ್ಷತೆ ಎಟ್ಟು ಬೇಕಾದ್ರೆ ಅಡಿಬಿಟ್ರಿ ಅದು ಇಟ್ಟು ವ್ಯವಸ್ಥೆ ಮಾಡಿಸಿಬಿಟ್ಟಿದ್ದಾನೆ ಮೈ ತುಂಬ ವೈಶಾಖ ಮಾಸದ ವಸಂತೋತ್ಸವ ಅಂತಂದ್ರೆ ಆ ಕ್ರಮನೇ ಬೇರೆ ನಿಜವಾದ ವರಭೋಜನ ವನದಲ್ಲೇ ಏರೇ ಹಾಕಿದ್ದಾನೆ ಅಲ್ಲಲ್ಲೇ ಪದಾರ್ಥಗಳನ್ನು ತೆಗೆದು ಏನು ಭಕ್ಷ್ಯ ಭೋಗ್ಯ ಉತ್ತಾದಗಳನ್ನು ಮಾಡಿಸಿದ್ರೆ ಅದನ್ನು ಮಧ್ಯಾಹ್ನ ಸರಿಯಾಗಿ ಹನ್ನೆರಡು ಗಂಟೆ ಹೊತ್ತುಬೋದು ಮೊದಲೇ ಪಂತ್ ಬಿತ್ತಷ್ಟೆ ಆಗ ಹತ್ತು ನಿಮಿಷಕ್ಕ ಮುಂಚೆ ಸಾಮಾನು ತಂದಿದ್ದಾನು ಎಲೆ ಹಾಕಿ ಎಲ್ಲರೂ ಅಲ್ಲಿ ಏನು ಒಂದು ಪಂಕ್ತಿ ಎರಡು ಪಂಕ್ತಿ ಮೂರು ಹತ್ತು ಪಂಕ್ತಿ ನಡೀತು ಅಂತ ಕ್ರಮದಿಂದಾಗಿ ಆ ಉತ್ಸವ ಕಡೆ ಸಂಜೆ ಹೊತ್ತಿಗೆಲ್ಲ ತಾನು ತನ್ನ ಹೆಂಡತಿ ಮಾತ್ರ ತನ್ನ ಹೆಂಡತಿ ಬಡಿಸಬೇಕು ತಾ ಕುಡಬೇಕು ಎಲ್ಲ ಎಲ್ಲಾ ಇದ್ರ ಯಜಮಾನಿ ಅಕಡೆಲ್ಲ ಕೂತು ತಾನು ಕೂಸೋಣೆಗೆಲ್ಲ ಸಂಜೆಯಿಂದ ಮಾಡಿಬಿಟ್ಟು ಕೂತ್ಬಿಟ್ಟಿದ್ರಂತೆ ಎಷ್ಟು ಜನ ಎಲ್ಲ ಅಲ್ಲಲ್ಲಿ ಅಲ್ಲಲ್ಲಿ ಬಂದ್ರೋ ನಮ್ಮ ಈಗ ಆಗೋದು ಊಟ ಆಗಿದ್ರು ಸ್ವಾಮಿ ಆಗೋದೇ ದಿವಸ ಬೆಳಗಿನ ಜಾವ ಹಿನ್ನ ಬೆಳಗ್ ಅಟ್ಟೆ ಅಟ್ ಒಳಗೆ ಕಳಿಸಿಬಿಟ್ಟು ಮೂತಿ ಇಟ್ಕೊಂಡೆ ಹೋಗಲ್ಲೂ ಮಾರಿ ತೊಳಗ್ ಬರ್ತೇನೆ ಸ್ವಲ್ಪ ಹಗ್ಬಿಡ್ತೇನೆ ಸ್ವಾಮಿ ಅಂತಾರೆ ಸ್ನಾನ ಹಿಂಗ್ ಮಾಡಿಬಿಡ್ತೇನೆ ಅಂತಾರೆ ಸ್ನಾನೆ ಕಾಫಿ ಅಂತಾರೆ ಅಯ್ ಇದ್ದಿದ್ದೇನೋ ಇಲ್ಲಿ ಊಟ ಹೊಡೆತ ಬಿಡ್ತಾನೆ ಮುಖ ತೊಲಂಬಾರದು ಯಾರು ನಡೀರಿತ ಎಲ್ಲರೂ ಹಂಗೆ ಹೊಡೆಸ್ ಬಿಡ್ತಾರೆ ಸಾಶ್ವೆ ಕಾಳ ಹಾಕಿದ್ರೆ ಅಲ್ಲಿ ಆಕಾಶ ರಾಜನ ಮನೆಯಲ್ಲೋಗಿ ಬಿಡಬೇಕದ್ ಕೆಳಗಡೆ ಅಷ್ಟು ಜನಸಮರ್ಧ ಯಾರ ಮಕ್ಕಳನ್ನು ಯಾರು ಹೊತ್ತುಕೊಂಡ್ರು ಯಾರ ಗಂಟನ್ನು ಯಾರು ಹೊತ್ತು ಯಾರು ಹೊಟ್ಟೆ ಏನ್ ವೈಭವ ಏನ್ ವಾದ್ಯ ಏನು ಬಹುಶಃ ಆ ದೇವತೆಗಳು ತಂದಿರುವ ಆ ವಾದ್ಯ ಅದರ ಮಧ್ಯದಲ್ಲಿ ಸಾಕ್ಷಾತ್ ಆಗಿ ಒಂದ್ ಕಡೆಯಲ್ಲಿ ಬ್ರಹ್ಮದೇವರ ಹೇಳಿದಿರಬೇಕು ವಾಯ್ದೇವರ ಒಂದ್ಕಡೆ ಚಾಮರ ವಿಶ್ವಸೇನ ಒಂದ್ ಕಡೆಯಲ್ಲಿ ಚಾಮರ ದರ ಹೆಚ್ಚು ಸ್ವಾಮಿ ಬಾದುಬಲ್ಲವಾ ಹೊರಟು ಬರ್ತಾ ಇದ್ರೆ ಬ್ರಹ್ಮರುದ್ರಾದ್ಯಂ ಏಂಕಾಯವಾರಕಲಾನಿಷ್ಟಗಳನ್ನು ಕಳೆಯನ್ನು ನೋಡಿ ಪ್ರಾರ್ಥನೆ ಮಾಡ್ತಾ ಬ್ರಹ್ಮರುದ್ರಾದ ವಂದ್ಯ ನೋಡುದು ಆನಂದ ಪಡಿತಾ ಸ್ವಾಮಿ ನಮ್ಮನೆಯಲ್ಲ ಮಾಡ್ತಿಪ್ಪ ವಸಂತೋತ್ಸವ ಮನೆ ಭಾಗ ಬಂದಿತ್ತು ಇಬ್ಬರಿಗೆ ರಮಾಯ್ ಮತ್ತು ಎಲ್ಲ ಗಲಾಟೆ ಮಾಡ್ತಾರೆ ಈಗ ಅದನ್ನೆಲ್ಲ ನಿರ್ಮಾಣ ಮಾಡುವಂಟು ಕರ್ಕೊಂಡು ಇತ್ರಾಣಿ ಕಡ್ಡಿ ಅನ್ನ ಬೆಳಿಫಲ ಗೊಜ್ಜು ಇಷ್ಟು ಮಾಡಿ ಸರ ಸರಸರ ಉಕ್ಕಿ ಗೊಜ್ಜು ಹಾಕಿದಾಗ ಹಾಕಬೇಕು ಸರದ್ದು ಊಟ ಮಾಡಿಕೊಂಡು ಒಳಗೆ ಬರೋಗೆ ರುಚಿಗಳು ಕುಳು ಯಾಕೆ ನಿಂತಿರಿ ಯಾಕೆ ಏನೇನು ಆಗ್ತಾ ಇಲ್ಲ ನಿಂತಿರಿ ಇಲ್ಲ ಊಟಕ್ಕೆ ಹೋಗಿದ್ದಾರಂತೆ ಶಾಂತಿ ನಮ್ಮನ್ನೆಲ್ಲ ಬ್ರಾಹ್ಮಣರು ಕಲಿಸಿ ಊಟಕ್ಕೆ ಹೋಗಿದ್ದಾರಾ ಜಲಿಸುವ ಶಾಪವಾಗ ಕೊಡುವರು ಹೀಗೆ ಶುರು ಮಾಡಿದಾರಂತೆ ಏ ಮತ್ತೇಗ ಪರಮಾತ್ಮ ಅವೆಲ್ಲ ಹೊಟ್ಟೆ ತುಂಬಿಡ್ತು ಊಟ ಇಲ್ಲ ಹೊಟ್ಟೆ ತುಂಬ ತಾನೆ ಸ್ನಾನವೇ ಇಲ್ಲ ಬಟ್ಟೆ ತುಂಬಿಸಿ ಬಿಟ್ಟ ಇಷ್ಟು ಆ ಶುಕಾಚಾರ್ಯಾಗ ಆ ಪುಣ್ಯ ಅವರಿಗೆ ಆನಂದವನ್ನು ಕೊಡ್ತಾ ಆ ಕಾಲಕ್ಕೆ ಆಕಾಶರಾಜನ ಮನೆಗೆ ಬಂದಿದ್ದು ಆಕಾಶರಾಜನ ಆಯ್ತಾ ಕೂತಿದ್ದಾನೆ ಆನೆ ಮೇಲೆ ಕರ್ಕೊಂಡು ಅಲ್ಲೆಲ್ಲ ಅಂಬಾರಿಯನ್ನು ಹಾಕಿ ಮೆರವಣಿಗೆ ಮಾಡಿದ್ದಾನೆ ಮೂರು ಸುತ್ತು ಮೆರವಣಿಗೆ ಮಾಡಿ ಕರ್ಕೊಂಡು ಹೋದರೆ ಅವತ್ತ ರಾತ್ರಿ ಹೋದೆಲ್ಲ ಭೋಜನ ಎಲ್ಲ ಅಲ್ಲೇ ನಡೆಯುವುದು ಮಧ್ಯಾಹ್ನ ಸಂಜೆ ಭೋಜನ ಆರನೇ ತಿಥಿ ಆರನೇ ದಿವಸದಲ್ಲಿ ದಶಮಿ ತಿಥಿ ಯುಗಾಸನ ಬೆಳಗ್ಗೆ ಎಲ್ಲರಿಗೂ ಅದ್ಭುತವಾದ ವೈಭವದ ಭೋಜನ ಆಗಿಬಿಡ್ಬೇಕಪ್ಪ ಮದುವೆ ಊಟ ಮೊದಲು ಆಮೇಲೆ ಮೊದಲು ಹದಿಮೂರು ಗಂಟೆ ಹದಿಮೂರುಗಳಿಗೆ ಅದು ಯಾವಾಗ ಗೋಲೂರಿ ಮುಹೂರ್ತದಲ್ಲಿ ಆ ಮುಹೂರ್ತದ ಹೊತ್ತಿಗೆ ಪಾಣಿಗ್ರಹಣ ಮಹೋತ್ಸವ ನಡೀಬೇಕು ಕರ್ಕೊಂಡು ಹೋಗಲಿಕ್ಕೆ ಮಧ್ಯಾಹ್ನ ಬಾಡೋಣ ಗಂಟೆಗೆ ಎಲ್ಲರಿಗೂ ಎಲ್ಲರಿಗೂ ಹೋಗಿಬಿಡ್ತು ಇನ್ನು ಮಧ್ಯಾಹ್ನ ಮೂರು ಗಂಟೆ ಒಳಗೆ ಎಲ್ಲರದ್ದು ಆ ಏನು ವಿಶ್ರಾಂತಿ ತೊಗೊಂಡು ಸಿದ್ದೆ ಆಗಿಬಿಟ್ಟಿದ್ದೆ ಅಂತಹಾದ್ರು ಕರ್ಕೊಂಡು ಬಂದರೆ ವೇದ ಮಂತ್ರಗಳನ್ನು ವೇದ ದೃಷ್ಟಿಗಳೇ ಹೇಳ್ತಾ ಇರಬೇಕು ಶರಾಸ್ತ್ರೀಯರ ಅತ್ಯದ್ಭುತವಾದ ನರ್ತನ ಅಂಧರ್ಮರ ಗಾನ ಅವುಗಳ ಮಧ್ಯದಲ್ಲಿ ಇಂದ್ರದೇವರು ದಾರಿ ತೋರಿಸ್ತಾ ಇರಬೇಕು ಆಕಾಶರಾಜು ಹೊತ್ತು ಪರಮಾತ್ಮನನ್ನು ಸ್ವಾಗತ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದರೆ ಎಂತ ಏನು ವೈಭವರಿ ಅದನ್ನು ಅದನ್ನು ತೋರಿಸಿಬಿಡುತ್ತಾರೆ ಅದನ್ನಲ್ಲ ಸೇವಿ ಭಾವಜಾಲಿ ಮುಖಾಮರೇರ್ ವಸುಧಾಧಿಪೇಂದ್ರೇವಯೋಗಿಕ್ಷತಾಧಿ ಭಾವಯಾತ್ಮನಿ ವೆಂಕಟಾಚಲಂ ದೇವತಾವರ್ಗ ಮುಂತಾದವರೆಲ್ಲ ಮಧ್ಯದಲ್ಲಿ ಸ್ಪಷ್ಟನೆ ಹುಡುಗರು ಗೊತ್ತಾಗಬೇಕು ಈತನೇ ಸರ್ವದೇವೋತ್ತಮ ಇದ್ದಾನೆ ಪಣಿಗ್ರಹಣ ಮಾಡಿದ ಪರಮಾತ್ಮನ ಹಸ್ತಾಗಿ ಅದೋ ಸಾವಿರ ಕಾಲಿನ ಮಂಟಪ ಅವ್ರು ಕಾಣ್ಬೇಕು ಸಂತಾಸಭಾ ಮಂಟಪ ವಿಶ್ವಕರ್ಮನಿಷ್ಟು ನೋಡಿ ಅಲ್ಲೇ ನಕ್ಕ ನನ್ನ ಮನಸ್ಸಿನ ಮುತ್ತಿದ್ದೆಪ್ಪ ಮಾಡಿದ್ದೀಯ ಅಟ ನಿರ್ಮಾಣ ಮಾಡಿದ್ರು ಇದರ ದೇವರ ನಿರ್ಮಾಣ ಮಾಡಿಸಿ ರಕ್ತ ತೂಲಿಕ लहाबी अद्वर पर वशिष्ठाचार्य परोहित निर्वहन बंगार दूर रक्त घटित स्वांकृष्ण गंगाधि जलमा पादल पाद स्वच्छता आकाश राज ಪಾದ ಸ್ಪರ್ಶಿ ಮಾಡ್ತಾ ಇದ್ದಾನೆ ಧರ್ಮ ನೀರು ಹಾಕ್ತಾ ಇದ್ದಾರೆ ಯಾರು ಸಿಗಬೇಕವಾದ ಕಣ್ಣನ್ನು ತೊಳೆದು ಹೋಗಿಬಿಡ್ತಾ ಅದಕ್ಕೆ ಆ ತೆಗೆದು ಎಲ್ಲ ಜ್ಞಾನಿಗಳು ಇಂದಿಂದು ನಮ್ ತಲೆಗೆ ನಮ್ ಎಲ್ಲ ಹಾಕೊಂಡ್ರು ಅಲ್ಲಿ ಒಂದಿಷ್ಟು ಅವನಿಗೆ ಸಿಕ್ತಲ್ಲ ಆಕಾಶರಾಗಲಿ ತಲೆಮೇಲೆ ಹಾಕೊಂಡ ಅಧ್ಯಮೇ ಸಫಲಂ ಜನ್ಮ ಮೃತಗಳು ತೃಪ್ತರಾದಿ ಆಗುವ ವಸ್ತ್ರ ತೆಗೆದ್ರೆ ಜಗ ಜಗ ಜಗ ಹೊಳಿತಾ ಇರುವಂತಹ ಪ್ರಮಾಣ ಉಪ ಕಿರೀಟ ತುಳಸಿದಳಾ ಅಂತಾನೆ ಆಕಾಶ ರಾಜ ಎಲ್ಲಾ ಮಾರ ಇದನ್ನೇ ತುಳಸಿದಳಾ ಅಂತಂದ್ರೆ ವೈಭವ ಏನಿರು ಈ ಸತ್ಯ ಸ್ವರ್ಗಕ್ಕೆ ಹೋದ್ರೆ ಇಂತಹದ್ದು ಅದ್ಭುತ ವಜ್ರೀಟ ಅದು ಇವತ್ತಿಗೂ ನೋಡ್ಬೇಕ್ರಿರೀಟಿರೀಟ ಎತ್ತರ ಕಿರೀಟ ಕಿರೀಟ ತಲೆ ಮೇಲೆ ಹಾಕಿ ತಲೆಗೆ ಬಗ್ಗೆ ಹೋಗಿಬಿಡೋಣ ಅಷ್ಟೇ ಬಾರಿ ಇರುವಂತಹ ನಡು ಆ ಟೊಂಕಕ್ಕೆ ಬಿಗಿದು ಬಿಟ್ರೆ ಮುದುಕರು ನೆಟ್ಟಿಗೆ ನಿಂತು ಬಿಡಬೇಕು ಹಂಗೆ ಅಂತಹ ನಡು ವಡ್ಯಾ ಡಾ ಅರ್ಧ ಪ್ರಮಾಣ ಇರುವಂತಹ ನಾಗವಂಕಿ ತೋಳು ಬಂದಿ ಬುಜುಕೇರ್ತಿ ಹಾರಗಳು ಸೈಜ್ ತೋಳಿ ಕಾಯಿಲ್ಲ ಉಂಗಿರ ಬೇರೆ ಸೈಜ್ ಇದ್ದಾವೆ ಆಗ್ಬಹುದು ಎಲ್ಲಾ ಸೈಜು ಆಗ್ತಾರೆ ನಮ್ಮ ರೂಪುಗಳು ತೋರಿಸಿಟ್ಟು ನೋಡ್ತಾನೆ ಏನು ವಸ್ತ್ರಗಳು ಸೇವಕರು ಸೇವಕೆಯನ್ನು ಬೇಕಾದ್ರು ಕೊಡ್ತಾ ಇದ್ದಾನೆ ಸ್ವೀಕಾರ ಮಾಡಿಕೊಂಡು ಆ ಅಲಂಕರಣವನ್ನ ವೈದ್ಯವರು ಮುಂತಾದವರು ಉಳಿಸಿ ರಮಾದೇವಿ ಉಳಿಸಿ ಕರ್ಕೊಂಡು ಸಾಧಾರಣ ಅಲಂಕಾರ ಅಲಂಕಾರ ಮಾಡಿಬಿಟ್ರೆ ಹುಡುಗಿ ಚಂದ ಕಾಣ್ತಾನೆ ಇರದ ಇದ್ರೆ ವರಾಹ ಅಲಂಕಾರ ಮಾಡಿದ್ರೆ ತೆಗೆದು ಬಿಟ್ಟರೆ ವರಾಹ ಅಂತ ಹಿಂಗೆ ಹೊಂದಿಗೂ ಅಲಂಕಾರ ಮಾಡಿದ್ರೆ ಬಹಳ ಚಂದ ಕಾಣ್ತಾನೆ ನಾವು ಸ್ವಾಮಿ ಹೊಂದಿ ಚಂದ ಅಂತ ಅಲಂಕಾರ ಮಾಡಿ ಕರ್ಕೊಂಡು ಆ ಭರಣಗಳಿಗೆ ಮೆರೆಗಿ ಬಂತೆ ಹೊರತು ತಾಯಿ ಇಲ್ವಾ ಹಾಗೆ ಆಯ್ತು ಅದಕ್ಕೆ ಮಹತ್ವ ಹೆಚ್ಚಾಗಿಬಿಟ್ಟು ಪ್ಪಟವನ್ನು ಹಿಡಿದಿದ್ದಾರೆ ರತ್ನ ಪುಚ್ಚಿರುವಂತಹ ರತ್ನಮಯ ಅಕ್ಷತಾರಬೇಕು ಪ್ರತಿಯೊಬ್ಬರ ಕೈಯಲ್ಲಿ ಅವರು ಬೇರೆ ತದೇ ವಿಚಿತ್ರ ನೋಡ್ತಾ ಇದ್ದಾರೆ ಎಲ್ಲಿದ್ದೀವಿ ಮರೆತು ಬಿಟ್ಟಿದ್ದಾರೆ ಪ್ರತಿಯೊಬ್ಬರು ಪದ್ಮಾವತಿ ದೇವಿಯನ್ನು ಕರ್ಕೊಂಡು ಬರೋಣ ಕರ್ಕೊಂಡು ಬಂದು ಮಂಗಳಾಷ್ಟ ಮುಹೂರ್ತ ನಿರೀಕ್ಷೆ ಮಾಡುತ್ತ ಾರಾಯಣಾನ ಅವಧಾನ ಅಂದ್ರೆ ಅಲ್ಲೇ ತಡಮಡೆಯುತ್ತಲ್ಲ ಅವಧಾನ ಅಂದ್ರೆ ಅಲ್ಲಿ ಲಕ್ಷ್ಯಕ್ಷ್ಯ ಅಲ್ಲೇ ಇದ್ದಾರೆ ಬ್ರಹ್ಮ ವಾಯು ಗಿರೀಶ ಎಲ್ಲ ಅಲ್ಲೇ ನಿಂತಿರಬೇಕು ಅಂತಹ ವೈಭವರಿಹಾರಾಜ್ನೋ ಮಹಾರಾಜ ಪೌತ್ರೀಮ ಆಕಾಶನಾ ಪುತ್ರಿ ಸೀತಾ ಸತ್ಯಾದಿ ಅನೇಕ ರೂಪಿಣೀ ಸಮೀ ಇಂ ಇತಿ ತ್ರೀ ಮೂರಾವೃತಿ ಜೋರ ಹೇಳಿ ಕೂತು ಶುಕಾಚಾರ ನಮ್ದು ಆಗಿತ್ತು ನಮಗೆಲ್ಲ ನಮ್ಮ ಕ್ರಮ ಇದೆ ನಾವೆಲ್ಲ ಲಕ್ಷ್ಮೀದೇವಿ ಕಡೆಯವರು ನಮಗೆ ಅನುಕೂಲ ನಾವು ಹೇಳಿದ್ವಿ ನೀವು ಹೇಳಿ ಗೋತ್ರಗೀತರು ಏನ್ ಹೇಳಬೇಕು ನಾವು ರಾತ್ರಿ ಗೋತ್ರ ಮಾಡಿದ್ವಿ ಏನು ಹೇಳಬೇಕು ಸ್ವಾಮಿ ಎಂದು ಕ್ಷತ್ರಿಯರಿಗೆಲ್ಲ ಪುರೋಹಿತ ಗೋತ್ರ ನಿಮ್ದೆ ಹೇಳಿ ವಸಿಷ್ಠ ಗೋತ್ರೋದ್ಭವಾ ಏನು ಹೇಳಬೇಕು ಮತ್ತು ಮುಂದೆ ಎಲ್ಲ ಹೇಳಿದ್ರೆ ಆ ಕಡೆ ಇನ್ನು ಹಿಂಗೆ ಹೇಯಾದಿರಾಜಂತ ತೋರಿಸ್ತಾನೆ ಏಹಾದಿ ರಾಜ ಅಲ್ಲಿದ್ದೆ ಹೇಳ್ತಾ ಬಂದೆ ಸಾಕು ಸ್ವಂತ ಕ್ಲೂ ಕೊಟ್ಟಿರುವ ಸಿಟ್ಟಿರುವ ಮಹಾಮೇಧ ಬೀಳುತ್ತೆ ಅಷ್ಟೇ ಹೇಳಿದರೆ ಮಹಾರಾಜಸ್ಯ ಪ್ರಬಹುತ್ರಾಯ ಷೋರಸೇನ ಮಹಾರಾಜ ಬಹುತ್ರಾಯ ವಸು ಮಹಾರಾಜಸ್ಯ ಪುತ್ರಾಯ ಬಚ್ಚ ಕೌವರಹ ಅನಂತರೂಪಾಯ ಗುಣಪೂರ್ಣಾಯ ಅನಂತರೂಪೇಶವಾಯ ಅನಂತರೂಪಾಯ ಶ್ರೀಧರ ರೂಪಾಯ ರೂಪಿಣಿ ಅಲ್ಲ ಇಲ್ಲಿ ರೂಪಾಯ ಶ್ರೀ ನಿಮಾ ಜೋರ ಅವರು ಮೂಡಿಸಕ್ಕೆ ಹೇಳಿದ್ರು ಕನ್ಯಾದಾನದಲ್ಲಿ ನವಮ ಇಲ್ಲ ವಾಣತನ ಮಾಡಬೇಕಾಗ್ತದೆ ಅದಕ್ಕೋಸ್ಕರ ನವಮ ಇಲ್ಲ ಆಕೆ ಹೇಳಿಬಿಟ್ಟು ಅದನ್ನು ಕ್ಷೀರಧಾರವಾಯಿತು ದಾರಿಯಲ್ಲಿ ಹಾಗೆಯೇ ನಕಾಲಕ್ಕೆ ಪರಮಾತ್ಮ ಮುಡಿಗೆ ತುರುವಿಗೆ ಹೂ ಮುಡಿಸಿದ್ದಾಗಲಿ ಸೌಭಾಗ್ಯ ದಿನವೇಗಳನ್ನು ಹಚ್ಚಿದ್ದಾಗಲಿ ಲ್ಲ ಮಾಡಿ ಭಾಗಿನಿಯ ಮಾಡಿಕೊಳ್ತಾ ಇಡಿ ಜಗತ್ತ ನಿರೀಕ್ಷೆ ಮಾಡುತ್ತಾ ಅಕ್ಷತೆಯನ್ನು ಹಿಡಿತಾ ಇದ್ರೆ ಸಂಧ್ಯಾಕಾಲದಲ್ಲಿ ಹೇಳುತ್ತಾ ಇದು ಜಗಜ್ಜೀವನಕ್ಕೆ ಕಾರಣ ಇದು ಅಂತಹ ಮಾಂಗಲ್ಯಾದ ಮಂಗಲ್ಯ ಬಂಧನವನ್ನು ಮಾಡುತ್ತಾ ಪರಮಾತ್ಮ ರಾತ್ರಿ ಕಾಲದಲ್ಲಿ ಭೂಮಿ ಭೋಜನ ಭೂಮಿ ಭೋಜನ ಅಂದ್ರೆ ಒಂದೇ ಎಲೆ ಹಾಕೊಂಡು ಎಲ್ಲರೂ ತಿಂದು ಅಂತ ಅರ್ಥ ಅಲ್ಲ ಎದಲು ಮಾಡಬಾರದು ಎಂದು ಚಿಕ್ಕನ ಕಟ್ಟಿರೋದ್ರಿಂದಾಗಿ ನೋವು ಭೋಜನಕ್ಕೆ ಕ್ರಮ ಏನು ಮೊದಲು ಪರೀಕ್ಷೆ ಮಾಡಿ ವರ ತಿನ್ನಬೇಕು ಒಂದೇ ಹಸೆ ಒಂದೇ ರಂಗದಲ್ಲಿ ಒಂದೇ ಎಲೆ ತಿಂದು ಆದ್ಮೇಲೆ ಆಪೋಷಣೆ ತಗೊಳ್ಳೋದಕ್ಕೆ ಕೂತಿರ್ಬೇಕು ಆ ಹುಡುಗಿ ತಿಂತಳೆ ಅದಾದ್ರೆ ಅದಾದ್ಮೇಲೆ ಆಪೋಷಣ ಸ್ವೀಕಾರ ಅಪೋಷಣ ತೊಗೊಳೋದಕ್ಕೆ ಮುಂಚೆ ಏನಿಲ್ಲ ಆದರೆ ಅವತ್ತು ರಾತ್ರಿ ಉಪವಾಸ ಇರಬೇಕು ಪ್ರಾಯಶ್ಚಿತ ಮಾಡಿಕೊಳ್ಬೇಕು ಬೇರೆ ಕಡೆಯಲ್ಲಿ ಇಲ್ಲಲ್ಲ ಅದಕ್ಕೆ ಅವತ್ತು ಹಾಲು ತುಪ್ಪದಲ್ಲಿ ಅವತ್ತೇನು ಕೊಡ್ತಾರ ಆಪೋಷಣ ಕೊಡಿತಾರೆ ಹೀಗಾಗಿ ಅವತ್ತು ಮಾತ್ರ ಅದು ಸಖಿ ಅದು ಅದು ಯೋಗ್ಯ ಭೋಜನ ಭೂಮ ಸಂಪ್ರಸಾದ್ಯುಪದೇಶ ಭೂಮ ಅಂದ್ರೆ ಗುಣಪೂರ್ಣನಾದ ಪರಮಾತ್ಮ ಅಂಥವನ ಅನಿರುದ್ಧ ರೂಪಗಳನ್ನು ಚಿಂತನೆ ಮಾಡಿ ಪರಮಾತ್ಮನ ಅರ್ಪಣೆ ಮಾಡೋಣ ಅವತ್ತು ದಶಮಿ ನಾನಸು ಗೊಡ್ಡ ದಶಮಿ ಬಂದಿತ್ತಂತೆ ಸಾಧಾರಣ ನೀವು ಗಮನಿಸಿರಿ ವೈಶಾಖ ಮಾಸದಲ್ಲಿ ಹಾಗಾಗಿ ಆಗುತ್ತೆ ಆ ಇಲ್ಲದೆ ಕೊಡೋದು ಬಹಳ ಕಮ್ಮಿ ವೈಶಾಖ ಮಾಸದಲ್ಲಿ ಹಾಗೆ ಆಗುತ್ತೆ ನಾನೇಸು ಗೊಡ್ಡ ದಶಮಿ ಬಂದಿತ್ತಂತೆ ಹುಲಿಮನೆ ಅಂತಾರೆ ಆ ಗೊಡ್ಡ ದಿವಸದಲ್ಲಿ ಪಾರಿ ಭೋಜನ ನಡೆದಿದೆ ಬೀಗ ಅವತ ಅದು ಬೇಕಾದ್ರೆ ನಡೆದು ಅವತ್ತೇನೇ ನಾಕುಬಲಿ ಅದು ನಾಗಬಲಿಯಾಗಿ ಹೋಗಿದೆ ನಾಕಬಲಿ ಎಂದು ನಿಜವಾದ ಹೆಸರು ಬೇಕಾದ ಉತ್ಸವಗಳನ್ನು ನಡೆಸ್ತಾ ಕಾಲಕ್ಕೆ ಹಾಲು ತುಪ್ಪವನ್ನು ನಾವಿಗೆ ಸಮಾರ್ಜನೆ ಮಾಡ್ತಾ ಕಾಲದಲ್ಲಿ ಚಾರು ಯೌವನ ಪದ್ಮಯ್ಯ ಪರಿರಂಭಿತಂ ಮಣಿಭಾಸಿತಾಂಬರರಾಗ ದತ್ತ ವಿಭೂಷಣಂ ಖಲದೂಷಣಂ ರಾಜಪುಟ್ಟವು ಭೂಷಣಾದಿಗಳನ್ನೆಲ್ಲ ಧಾರಣ ಮಾಡಿ ಪದ್ಮಾವತಿ ಸಮೇತನಾಗುವ ಒಂದು ಕಡೆಯಲ್ಲಿ ರಮಾದೇವಿ ಪುಣ್ಣಾರ್ಥಿದೇವಿ ಸಮೇತನಾಗುವಂಥ ಕೂಡೋಳ ನಾವಿಗೆ ಬೀಗೆಲ್ಲ ಹಾಲು ತುಪ್ಪ ಹಚ್ಚಿ ಲಾಲಿತಾಂ ಪಾಲಿತಾಂ ಪುತ್ರಿ ನವ ಮಾತಾ ಸದೀರ ಜಗನ್ನಾಥ ಕರಿಶ್ಯೇ ಮಮ ನಂದಿನಿ ಸ್ವಾಮಿ ಹುಡುಗಿಯ ನಂಬಿ ಒಂಬತ್ತು ತಿಂಗಳು ಗರ್ಭದಲ್ಲಿ ದಾನ ಮಾಡಿದರೆ ಎಷ್ಟು ಪ್ರೀತಿಯಿಂದ ಸಲಹಬೇಕು ಇವಳು ಭೂಗರ್ಭದಲ್ಲಿ ಸಿಕ್ಕರೂ ಅಷ್ಟೇ ಪ್ರೀತಿಯಿಂದ ನೋಡಿಕೊಂಡಿದ್ದೇವೆ ನಮ್ಮ ನಂದಿನಿಯನ್ನು ನಿಮಗೆ ಅರ್ಪಣೆ ಮಾಡ್ತೇವೆ ಅಂತ ಇಷ್ಟ ಅನ್ಬೇಕು ರೋಹಿತ್ರ ಹೇಳಿಕೊಟ್ಟಿದ್ರು ಆಕಾಶ ರಾಜ ಧರಣಿ ದೇವಿ ಮಾತಾಡ್ಲಿಕ್ಕೆ ಅಂತ ಅರ್ಧ ಹೇಳಿದ್ರು ನಾಳೆಯಿಂದ ಏನು ಪದ್ಮಾವತಿ ದೇವಿ ಇರೋಲ್ಲ ಅಂತ ನೆನಪುಕೊಂಡ್ರು ದಪ್ಪನೇ ಗುರು ಸುತು ಪ್ರತ್ರ ಇಲ್ಲೋ ಏ ತೋಣ ಮಾದ್ರಾಜ ಅಹಾ ಪುತ್ರಿ ಹತವಾಗಿ ಅಮ್ಮ ನಾಳೆಯಿಂದ ನೀನು ನೋಡ್ಲಿಕ್ಕಾಗಲ್ವೇ ಪುತ್ರಿ ಮನೆಯಲ್ಲಿ ರಮಾದೇವಿ ಆಟ ಆಡ್ಕೊಂಡಿದ್ದೀನಿ ನಾಳೆಯಿಂದ ಗೊತ್ತೇನು ಹೊಸುದಾನರಾಜ ಅಮ್ಮ ಹೊರಗು ಬಂದ ಪಾಪ ಹುಡುಗ ಅಕ್ಕ ನಾಳೆಯಿಂದ ಯಾರ ರೀತಿ ಆಟ ಆಡ ಪಟ್ಟಣಿಗಳು ಅಲ್ಲಿದ್ದಂತಹ ಪ್ರಜಾವರ್ಗ ಅಲ್ಲಿದ್ದ ರುಚಿಗಳು ಗುರಿಗಳನ್ನು ನೋಡ್ಲಿಕ್ಕೆ ಬಂದವರು ತಮ್ಮ ತಮ್ಮನೆಯಲ್ಲಿ ಏನು ನಡೆದಿತ್ತು ಎಲ್ಲ ನೆನೆಸ್ಕೊಂಡು ನಾಳೆ ಎಲ್ಲಿಂದ ಎಲ್ಲಿ ನೋಡಿದ್ರು ಆಡಾರೆ ಹೋಗ್ಬಿಡ್ತವರು ಕಾರಣ ಇದು ಸ್ವಾಮಿ ತಮ್ಮನೆಯಲ್ಲಿ ಹೆಣ್ಣು ಮಗಳನ್ನ ಹಡಿದು ಚೆನ್ನಾಗಿ ಸಾಕಿ ಕಳಿಸಿ ಎಲ್ಲಾ ಮಾಡಿ ಇನ್ನೊಬ್ಬರು ಮನೆ ಕೊಟ್ಟಿರ್ತಾರೆ ತಮ್ಮ ಕರಳನ್ನೇ ಕಿತ್ತಿ ಇನ್ನೊಬ್ಬರು ಕೊಟ್ಟಾರೆ ಯಾಕಂದ್ರೆ ನಾನು ಏನು ಆ ಹುಡುಗ ಸರಿಯಾಗಿ ನೋಡ್ತಾನು ಬೆಳಿತಾನು ಉದಾಸೀನ ಮಾಡ್ತಾರೆ ಇದು ಬೇಕಾದ ಪ್ರೀತಿಯಿಂದ ಅದು ಆಗಬೇಕು ಇದೇ ಆಗ್ಬೇಕು ಅಂತ ಹಠ ಮಾಡ್ತಾ ಹುಡುಗಿ ಅಲ್ಲಿ ಹೋದ್ಮೇಲೆ ಆ ಊಟಕ್ಕೆ ಹಾಕಿದ್ರು ಉಂಟು ಇಲ್ಲ ಅಂದ್ರೆ ಹೊಡಿತಾರೋ ಹೊಡಿತಾರೋ ಏನಾದರೂ ಆಯ್ತು ದಾರ ಕೊಟ್ಟಿದ್ದಾಗ ಹೋಯ್ತು ಇಂಥ ಪ್ರಸಂಗ ಇರ್ತಾವೆಲ್ಲ ನೆನ್ಸುಕೊಂಡು ಪ್ರಾಕೃತರು ಅಳತಾರೆ ಅಂತ ಒಂದು ಅರ್ಥ ಇದೆ ಯಾಕೆ ಅಳತಿ ಕಾಲದಲ್ಲಿ ಹಳದಿ ತೊಗೊಂಡು ಹೋಗಿ ಅವನ ಅರ್ಣದೇವರಿಗೆ ಅಂತ ಕೊಟ್ಟು ಅವ್ ಮನೇಲಿ ಹೋಗಿ ಸಮುದ್ರದಲ್ಲೇ ಮನೆ ಮಾಡ್ಕೊಂಡು ಕೂತಿದ್ವಿ ನಿನಗೇನು ಅರ್ಥ ಆಗತ್ತೇವಲ್ಲ ಹೇ ನನ್ನೊಂದು ಪ್ರಸಂಗ ನಡೆದಿತ್ತು ಜೋರ ಜೋರೇ ಹೇಳಿದ ಕತೆ ನಿನಗೆ ಅರ್ಥ ಆಗಿದ್ದವ್ರ ಕತೆ ಕೇಳಿದ್ರು ಅಲ್ಲಿ ನಾನು ನನ್ನ ತೆಂಗಿನ ಸುಭದ್ರಾದ್ಯ ಸ್ವಾಮಿಗಳ ಮದುವೆ ಮಾಡಿಕೊಡ್ಬೇಕಾಗಿತ್ತು ಅವ್ರಿದಂಗಿ ಸನ್ಯಾಸಿ ನತೀರ ರಾತ್ರ ಮಾಡಿ ಓಡಿಸಿ ಮಾಡಿ ಅದನ್ನೆಲ್ಲ ಪ್ಯಾಕಪ್ ಮಾಡೋಷ್ಟೊಳಗೆ ಎಲ್ಲ ನಮ್ಮ ಅಣ್ಣ ಬಂದಾಗ ಗಲಾಟಿ ಗಲಾಟಿ ಏನೇನೋ ಆಗಲಿ ಯಾವುದೋದೊಂದು ಪ್ರೊಸೀಜರ್ ನೀತಬಿಟ್ಟಿತ್ತು ಇನ್ನೊಂದು ಸರಿಯಾಗಿ ನಡೆದಿರಲಿಲ್ಲ ಈಗ ಪೂರೈಸುತ್ತೆ ಎಲ್ಲರೂ ಹಾಕ್ಬಿಟ್ಟು ಯಾಕೆ ನಾನು ಆಳ್ತೀರೋರು ಯಾಕೆ ಕಳೆತೀರಿ ನಾನು ಹಿಡಿದೋರು ಯಾರ ಅವಳು ಭೇಟಿ ಎಲ್ಲ ಕರ್ಕೊಂಡು ಹೋಗಿಬಿಡ್ತೇನೆ ಯಾವಳನ್ನು ನಿಮ್ಮ ಹೃದಯದಲ್ಲಿ ಮನೆ ಮಾಡ್ಕೊಂಡು ಕೂತಿರ್ತೇನೆ ನೆನದಲ್ಲಿ ನಾನು ಅವರ ಹೃದಯದಲ್ಲಿ ಅವ್ರಿಗೆ ದರ್ಶನ ಕೊಡ್ತೇನೆಪ್ಪ ಯಾಕೆ ಕಳಿಸಿದ್ರು ಹೊತ್ಕೊಂಡು ಹೋಗ್ಲಿಕ್ಕೆ ಬಂದವನಲ್ಲ ನಾನು ಅಂತ ಸತ್ಯಾಂಶ ತೋರಿಸಿಕೊಡ್ತಾ ಅವರೆಲ್ಲರಿಗೂ ಪರಮಾತ್ಮನ ಮಾಡ್ತಾ ಗರುಡನ ಹೆಗಲ ಮೇಲೆ ಏರ್ಬಿಟ್ಟಿದ್ದಾನೆ ಮಾರಕೇರಿ ಕಲಾಭಿನಂದಿತ ಕೋಪನಂ ಹೃದ ತಾಪನಂ ಧಾರಯಾಂಬರಿ ವೆಂಕಟಾಚಲ ವಾಸಿನಂ ಕೆಲವು ಕಾಲ ಅಗಸ್ತ್ಯರ ಆಶ್ರಮದಲ್ಲಿ ಅಲ್ಲೇ ಮಾರಕೇ ಪದ್ಮಾವತಿ ದೇವಿಯರ ಜೊತೆ ನಾನು ಹಸದ ಶೃಂಗಾರ ಲೀಲಾವಿಲಾಸವನ್ನು ನಡೆಸುತ್ತಾ ಅಗತ್ಯರಿಗೆ ಆ ಆಕಾಶ ರಾಜನಿಗೆ ಬೆಕ್ಕಂದು ಕೊಡ್ತೇನೆ ನಿನಗೆ ನಾನು ಸಾವಿರ ಕೊಡ್ತೇನೆ ನಿನಗೆ ನನಗೆ ಸಾವಿರ್ಪ್ಯ ಕೊಡ್ತೇನೆ ನನ್ನ ಜೊತೆಯಲ್ಲಿ ಬೇಲ್ಬೇರೆಯವರಿಗೆಲ್ಲ ತನ್ನ ದೃಷ್ಟಿಯಿಂದಲೇ ಮೋಕ್ಷವನ್ನು ಅವರಿಗೆ ತೋರಿಸಿಕೊಳ್ತಾ ತೋಂಡಮ ರಾಜನಿಗೆ ಶಂಕಚಕ್ರ ಕೊಡ್ತೇನೆ ಮುಂದೆ ಅಂತ ಹೇಳಿತ್ತು ವಸುದಾನನಿಗೆ ತನ್ನ ಶಲ್ಯ ಕೊಟ್ಟು ಬಿಟ್ಟ ಒಬ್ಬೊಬ್ಬರಿಗೂ ಒಂದೊಂದು ರೀತಿಯಲ್ಲಿ ಅನುಗ್ರಹ ಮಾಡಿ ಚರಿತ್ರೆ ಕೇಳ್ತೇನೆ ಮತ್ತವರಿಗೆ ಸಾವಿರ ಕನ್ಯಾಧಾನ ಮಾಡಿ ಫಲ ಕೊಡ್ತೇವೆ ಇಂಥ ಅದ್ಭುತವಾದಂತಹ ದಿವ್ಯ ಚರಿತ್ರೆ ಪರಮಾತ್ಮನ ಚರಿತ್ರೆ ಅಂತಹ ಕ್ರಮದಲ್ಲಿ ನಡೆಸ್ತಾ ಸ್ವಾಮಿ ಅಲ್ಲಿಂದ ಆಗಿರ ಗಂಟೆ ನಾಚಲ ವಾಸಿದೆ ಮೂರು ತಿಂಗಳ ಬೆಟ್ಟಕ್ಕೆ ಏನು ಬಿಡ್ತಾರೆ ಇವತ್ತಿಗೂ ಚತುರ್ಮುಖ ಬ್ರಹ್ಮದೇವರು ಬರಬೇಕು ಈ ಮದುವೆ ನಡೆದಿತ್ತು ಆಶ್ರಯ ವಾಸವ ಅಂತ ಬ್ರಹ್ಮದೇವರು ಅಲ್ಲಿ ತನಕ ಇದ್ದು ಎಲ್ಲಾ ದೇವತೆಗಳ ಸಮೇತ ಉತ್ಸವ ನಡೆಸಿ ಹೋಗ್ತಾರೆ ಬ್ರಹ್ಮರುದ್ರಾದಿಗಳಿಂದ ಉದ್ದಿತವಾದ ಪಲ್ಲವ ಐದು ಪಂಚ ಜ್ಞಾನೇಂದ್ರಿಯಗಳಿಂದಾಗಿ ನನ್ನ ಪಾದ ಚಿಂತನೆ ಮಾಡಲು ನನ್ನ ಸ್ವರೂಪಾರ್ಥ ವೇದಶಾಸ್ತ್ರಗಳಲ್ಲಿ ಪದಪದ್ಧಸುಲಾದಿಗಳಲ್ಲಿ ನನ್ನನ್ನು ಅರ್ಥ ಮಾಡಿಕೊಳ್ಳಿ ಶಂಖಚಕ್ರಾದಿಗಳನ್ನು ಮಾಡಿ ನೀವು ದುರಾಚಾರಿಗಳಾಗಲ್ಲ ಸದಾಚಾರಿಗಳಾಗಲಿ ಧಾರಣ ಮಾಡಿ ಈ ರೀತಿಯಲ್ಲಿ ಧ್ಯಾನ ಮಾಡಿದೆ ನಿಮ್ಮ ಸಂಸಾರ ಸಾಗರ ಕಠಿಣ ಪ್ರಮಾಣ ಸ್ಥಿತಿ ವೆಂಕಟೇಶ ಸಂಸಾರ ಸಾಗರ ನಿಮ್ಮ ಟೊಂಕ ಗಾತನ ಬರೆದು ಬಂದು ಹೋಗುತ್ತೆ ಅನ್ನೋದನ್ನು ತೋರಿಸಿಕೊಡ್ತಾ ನಮ್ಮ ಸ್ವಾಮಿ ಅದ್ಯಾ ಕಲ್ಯಾಣ ಆ ಟಂಕಣ ಕಲ್ಯಾಣ ಯಾರು ಹೋಗಲಿ ಬಿಡಲಿ ಕಲ್ಯಾಣ ವಸನ ಹಿಂಥೇಳಿ ಅಲ್ಲಿ ನಡೀತಾ ಇದೆ ಕಲ್ಯಾಣ ವಸವ ವಿವಚನ ನಡೀತಾ ಇದ್ದೇನೆ ಅಂಥಾಕ್ರಮದಿಂದ ನಮ್ಮ ಸ್ವಾಮಿಯನ್ನು ವೆಂಕಟಪತಿ ಆತನ ಸ್ವತ್ವ ವಿಶೇಷವನ್ನು ಮಾಡ್ತಾ ಜಾರಿ ಕಡೆ ಮುಸಲ್ಮಾನ ಮಾಡಬೇಕಾಗಿದ್ದರೆಲ್ಲ ಶ್ರೀನಿವಾಸ ಕವಿಸ್ತವಂ ಕೃತವಾನ ಶ್ರೀನಿವಾಸ ಒಡ ಅಂತಹ ಸ್ವಾಮಿಯ ಈ ಚರಿತ್ರೆಯನ್ನು ಚಿತ್ರಣ ಮಾಡಿದ್ದೇವಲ್ಲ ನಮ್ಮ ಹೆಸರು ಶ್ರೀನಿವಾಸ ಇದೆ ಬಿಚ್ಚು ನೋಡ್ತಾ ಇದ್ರೆ ಭವಿಷ್ಯೋತ್ತರ ಎಲ್ಲ ಅಂಶ ಇಲ್ಲಿ ತೆಂಥ ಸ್ತೋತ್ರ ವಿಶೇಷವನ್ನ ಶ್ರೀನಿವಾಸ ಗಿರೀಶಿತು ಸ್ವರ ನಾಯಕ ರಮೇಶಿತು ಧ್ಯಾನ ಫಲವರಾಮಯ್ಯ ಶುಭೇಚ್ಛೆಯ ಪರಾತ್ಮನಿಗೆ ಆಮಯಾರಿಗಳಿಂದ ಅನಾಮಯ ಅಂತ ನಿರ್ದುಷ್ಟರಾದ ಭಗವಂತನ ಧ್ಯಾನ ಬೆಟ್ಟದೊಡೆಯ ಧ್ಯಾನ ನಮಗೆ ಬರಲಿ ಎಂಟು ಶ್ಲೋಕ ಹೇಳ್ಕೊಂಡ್ರೆ ಆವನಲ್ಲಿ ಮನಸ್ಸು ಇಳಬೇಕು ಅದಕ್ಕೆ ಬೇಕಾದ ಏನು ಬೇಕೋ ಆ ಶಬ್ದರಾಶಿಯನ್ನು ನಾವು ತೋರಿಸುತ್ತೇವೆ ಬಹಳ ಗುಣ ಇದೆ ಶ್ರೀನಿವಾಸ ರವಿಗಳು ಇದನ್ನು ಮಾಡಿದ್ದೇವೆ ಧಾರಾಹಳಾಚಾರ್ಯರು ಅಂತ ಅದನ್ನು ಹೇಳ್ತಾ ಏನು ಯಾಕೆ ಮಾಡಿದ್ದೀನಿ ಇದು ನಾನು ರಾಷ್ಟ್ರಪ್ರಶಸ್ತಿಗೋ ರಾಜ್ಯಪ್ರಶ ಅರ್ಜಿ ಹಾಕ್ಲಿಕ್ಕಾ ನಾವು ಇಂತಹ ಸ್ತೋತ್ರ ಮಾಡಿದ್ದೇವೆ ಅದಲ್ಲೇ ಯಾವಾಗ ಆ ಕಾಲಕ್ಕೆಲ್ಲ ಆ ತಗೊಂಡವರು ಬಹಳ ಜನ ಇತ್ತು ಅವರೆಲ್ಲ ಅದೇ ಅದ್ಯಾವುದೇ ಅದ್ಯಾದ್ಯಾವು ಉದ್ದೇಶ ಅಲ್ಲ ಮತ್ತೆ ಮತ್ ಹೃದ್ಗಯಾನ ಕರುಣಾ ಘನಃ ಕರುಣಾ ಘನನಾದಂತಹ ಶಿವಲಾಚಾರ್ಯರ ಹತ್ಕಮಲ ಮಧ್ಯೆ ಈ ವೈಭವ ನಮಗೆ ಅವರ ಸಿದ್ಧಾಂತ ಹಿಡಿದಿದ್ದಕ್ಕೆ ನಮಗೆ ಈ ತತ್ವಜ್ಞಾನ ಬಂದದ್ದು ಅವರು ಹತ್ಕಮಲ ಮಧ್ಯೆ ನಿವಾಸಿಯಾಗಿದ್ದಾರಲ್ಲ ನಮ್ಮ ಹಯವಧನ ದೇವರು ಹಯಕ್ರಿಯವು ದೇವರು ಅವರು ಸತ್ಯಧ್ಯಾಪ ಕೊಟ್ಟ ಹಯಕ್ರಿಯ ದೇವರು ಮೂರ್ತಿ ದೇವ ಮನೆಯಲ್ಲಿ ಆ ಹಯವಧನ ರೂಪಿ ಪರಮಾತ್ಮ ಅವರ ಅಂಕಿತವೂ ಅದೇ ಹಯವದನ ಆತ ಪ್ರೀತನಾಗಲಿ ತೇನ ತುಷ್ಯತು ಅದು ಬಿಟ್ಟರೆ ಬೇರೆ ಉದ್ದೇಶ ಅಲ್ಲ ಕರು ಹೇಳಿದರೆ ಇದನ್ನು ತಿಮ್ಮಪ್ಪ ಕುಮದಾಡ್ತಾರಷ್ಟ ಕಡೆಗೆ ಅವನ ಅನುಗ್ರಹವನ್ನು ಪಡ್ಕೊಂಡು ಹೊಟ್ಟವರು ಅದ್ಭುತವಾದ ಸ್ತೋತ್ರ ನಮ್ಮ ಆಚಾರ ಉಪದೇಶ ಮಾಡಿದ ಅವ್ರು ಬಾಯ ಕೇಳಬೇಕು ಏ ಆ ಕಂಠ ಬರೋದು ಹೇಳ್ತಾ ಹೇಳ್ತಾ ಆಚಾರ ಸೇವೆ ಮಾಡಿದವರು ಬಾಯಿ ತುಂಬ ಅದನ್ನ ಹೇಳ್ತಾ ಎಲ್ಲೋ ಲೋಕ ಕರ್ಕೊಂಡು ಹೋಗ್ಬಿಡೋರು ಈ ಕಷ್ಟ ಈ ಆತಂಕ ಈ ಭಯ ಈ ಕೆಟ್ಟ ಸಂಸಾರದಲ್ಲಿ ಭಗವಂತನ ಚರಿತ್ರೆಯನ್ನು ಕೇಳುವಾಗ ಮಾತ್ರ ನಮಗೆ ದುಃಖ ಆಗೋಲ್ಲ ಇನ್ನೆಲ್ಲ ದುಃಖ ಇನ್ನೆಲ್ಲದೃಷ್ಟವೇ ಇದನ್ನು ಅರ್ಥ ಮಾಡಿಸಿಕೊಡ್ತಾ ಇದ್ದ ಭಾರು ಭಾವ ಪೂಜ್ಯರು ಗುರುಗಳಾದ ಬಳಗಾರ ಆಚಾರ್ಯರು ಪಾತ್ರ ಮಾಡಿತಾ ಅವರ ಅನುಗ್ರಹದಿಂದ ಮತ್ತೆ ಎಲ್ಲ ಅಕ್ಷರ ಪ್ರಯತ್ನ ಮಾಡಿದ್ದಷ್ಟೇ ಸರ್ವಸ್ವ ಅವರು ತು ಅಂತ ಅನುಗ್ರಹ ಮಾಡಿ ತಂದೆ ತಾಯಿಗಳಿಗೆ ನಮಸ್ಕಾರ ಸಲ್ಲಿಸ್ತಾ ಇವತ್ತಿಗೂ ನಮಗೆ ಆಚಾರ್ಯ ನಮ್ಮ ವೈನಿಗವರು ಬಹಳ ತೃಪ್ತಿ ಅವರಿಗೆ ನಮಸ್ಕಾರ ಸಲ್ಲಿಸ್ತಾ ಇಲ್ಲುತ್ತೇನೆ ಆಚಾರ್ಯ ಮಕ್ಕಳಿಗೆ ನಮ್ಮ ಆಚಾರ್ಯರಿಗೆ ಅವರಿಗೆ ಎಷ್ಟು ನಮಸ್ಕಾರ ಸಲ್ಲಿಸಿದ್ರು ಸಾಲು ಹೊತ್ತು ಇವತ್ತಿಗೂ ನಮಗಿದ್ದು ಆ ಹೊತ್ತು ಏನು ಮಾಡಬೇಕು ಅಂತ ಒಳಗಡೆಯಲ್ಲಿ ಅದನ್ನು ಅಂತರಿಯಾದ ಪರಮಾತ್ಮ ಅದನ್ನು ನಡೆಸ್ತಾ ಇದ್ದಾರೆ ಅನುಗ್ರಹ ಮಾಡಿದ್ದಾರೆ ಗುರುಗಳು ಅವರಿಗೆ ಅವರ ಮೇಲೆ ಇರತಕ್ಕಂತಹ ಜಲಾಚಾರ ಸ್ತುತ್ರ ಮಾಡಿದ್ರು ಅವರ ಮೇಲೆ ಸತ್ತಿದ್ದ ಸ್ವಾಮಿಗಳು ಅದರಂತೆ ವಾಳಿಯ ತಿರುತು ನಮ್ಮ ರತ್ನಾಕರ ತಿರುತು ಅಂತ ದೊಡ್ಡ ದೊಡ್ಡ ಅವರೆಲ್ಲ ತಿಮ್ಮಪ್ಪನ ಎಷ್ಟೆಟ್ಟು ಸೇವಾ ಮಾಡಿದವರು ಅವರೆಲ್ಲ ಆ ಕಾಲಕ್ಕೆಲ್ಲ ಅಲ್ಲಿ ತಿರುಪತಿಯಲ್ಲೂ ಹೋಗಿ ಒಂದು ದಿವಸ ವಿರಾಟ್ ರೂಪಕ್ಕೆ ಇಡೀ ಪೂಜೆ ಮಾಡುವ ವೈಭವ ಇತ್ತು ನಮ್ಮ ಮಾಠದ ಒಳಗಡೆಯಲ್ಲಿ ಮಂಟಪ ಹಾಕಿ ಗೋಪಾಲಕೃಷ್ಣದೇವರ ಪೂಜಾ ವೈಭವ ಅದನ್ನು ನಡೆಸಿದ ಮಹಾನ್ ಭಾವರವರೆಲ್ಲ ಅವರು ಪಾದಸ್ಮರಣೆ ಮಾಡ್ತಾ ಅವರ ಬಂದಿರತಕ್ಕಂತಹ ಅನೇಕ ಜ್ಞಾನಿಗಳು ಅವರು ತಿಮ್ಮಪ್ಪನಿಗೆ ಪತ್ರ ಬರೆದಿದ್ದಾರೆ ಅವ್ರು ಮಂತ್ರಾಧಿಪರಗಳಿಗೆ ಪಾಠ ಹೇಳಿಕೊಟ್ಟವರು ಅವರು ಅವರು ಪತ್ರ ಬರೆದಿದ್ದಾರೆ ಭಾಳ ದಾರ್ಟಿನ ಅವರು ಯಾರು ಕಂಬಾಲ್ಗೂರು ಅಂತ ಇವರು ಯಾರ್ಯಾರಿಗೂ ಹೇಳಿ ಹೇಳಿದರು ವಿಜಯದಾಸರಿಗೆಲ್ಲ ಹೇಳ್ಬಿಡ್ತಾರ ಅವ್ರು ಯಾರ್ಯಾರೋ ಅಲ್ಲ ಅವರು ಚರಿತ್ರೆಗೆ ಹೊಂದಾಣಿಕೆ ಆಗೋಲ್ಲ ಇವರ ಚರಿತ್ರೆ ಹಾಗೆ ಇದ್ದಿದ್ದು ಪತ್ರ ಬರೆದ ಹಾಕಿದ್ದಾರೆ ಹೋದರೆ ಇಲ್ಲ ಇಲ್ಲ ಮಹಾಂತರು ಈಗಾಗಲ್ಲ ನಿಮಗೆ ನೀವು ಇನ್ನೊಂದು ಸತಿ ಅಧ್ಯಮಕ್ಕೆ ಬಂದಿದ್ದೀವಿ ದೇವಪ್ಪನ ಪೂಜೆಗೆ ವ್ಯಾಸರಾಜರು ಉಳಿಸಿಕೊಟ್ಟಿದ್ದು ಕುಂಟು ಇಲ್ಲ ಇಲ್ಲ ಅಂತಹ ದೊಡ್ಡ ಸಂಸ್ಥಾನ ಬಂದಿದೆ ಈಗ ನಿಮಗಿಲ್ಲ ಅಂದರೆ ಪತ್ರ ಬರೆದು ಹುಡುಗಿ ಹಾಗೆ ಬಂದ್ಬಿಟ್ರು ಅಷ್ಟೇ ಪಠ ಇತ್ತೆ ವ್ಯಾಸರಾಜ ಅನೇಕ ಮಂಟಪ ಎಲ್ಲಿದೆ ಅದು ಬಂದು ಕೂತ್ಬಿಟ್ಟು ಪತ್ರ ಬರೆದ ಹಾಕಿದರು ಐಶ್ವರ್ಯ ಮಧ ಮದಾಗಮಂ ಐಶ್ವರ್ಯ ಮದ ಭತ್ತರಾಗಿ ನಾ ಬಂದ ನಿಮ್ಗೆ ಗೊತ್ತಾಗಿಲ್ಲ ಪರವಾದಿ ಭಯ ಪ್ರಾಪ್ತೇ ಮತಧೀರ ತವ ಸ್ಥಿತಿ ಪರವಾದಿಗಳ ಭಯ ಬಂತು ಅಂತಂದರೆ ನಾನೇ ಹಿಡಿಬೇಕಾಗತ್ತೆ ಆ ಕಾಲಕ್ಕೆ ಆರು ಸಾವಿರ ಅದ್ವೈತ ಕುಟುಂಬಗಳನ್ನು ದೊಡ್ಡ ದೊಡ್ಡ ವಿದ್ವಾಂಸವು ಹೋದವರೆಲ್ಲ ಅದ್ವೈತಗಳಾಗಿ ಬಿಟ್ಟಿದ್ರು ಅಂಥದ್ದವರೆಲ್ಲ ಮಾತುನನ್ನಾಗಿ ಮಾಡಿಬಿಟ್ಟಿದ್ರು ಅವರು ರಾಮಚಂದ್ರ ಆರು ಪ್ರಸಿದ್ಧಿ ಇದೆ ಆ ಗತ್ತಿದ್ದವರು ಮಾತಾಡಿದ ಮಾತು ಅದನ್ನು ಪರವಾದಿಗಳ ಭಯ ನಾನೇ ಬರಬೇಕು ಅಲ್ಲಿಗೆ ಇವತ್ತು ನನಗೊಂದು ದರ್ಶನ ಕೊಡಬಲ್ಲೆ ಆ ಐಶ್ವರ್ಯದಲ್ಲಿ ಬದಾದಿ ಕಣ್ಣು ಮುಚ್ಚಿಕೊತಿದ್ಯಾ ತತ್ಕಾಲ ಕೊಡಬಂದರು ಆ ಕಾಲಕ್ಕೆ ಮಹಂತರು ಓಡಿ ಬಂದರು ಕರ್ಕಾಲಿ ಹುಡುಕೊಂಡ್ರು ಸ್ವಾಮಿ ನೀವು ಬರಬೇಕು ಸುತ್ತಿಮ್ಮಪ್ಪರ ಪೂಜೆ ಇವತ್ತು ನಿಮ್ಮದೇ ತಗೊಂಡ್ಬಿಟ್ಟು ಕೊಡ್ತಾರೆ ಈಗ ಹೋಲಿಸಿಕೊಂಡವರಿಗೆ ಅವರು ಕಂಬಾಲೂರು ರಾಮಚಂದ್ರ ತೀರ್ಥರು ಅವರು ಗುರುಗಳು ಚರ್ಮ ಇದೆ ವೆಂಕಟೇಶ ಪದಾಸಕ್ತಂ ಬಾಲಿಭಂಗರಿ ಚಕ್ರಣ ಶ್ರೀಪದೀಂದ್ರವರು ನಂದೇ ಸಾರ್ವತಂತ್ರೇಶಿಕೋವಿಧ ದಾಸರಾಗಿಲ್ಲ ಶಿಷ್ಯರು ಶಿಷ್ಯರ ಈಗೆಲ್ಲ ಸೇವಾ ಮಾಡಿದವರು ವೆಂಕಟಪತಿ ಅನುಗ್ರಹದಿಂದ ಬಂದವರು ನಮ್ಮ ಮಂತ್ರಾಲಿ ಪ್ರಜೇಂದ್ರ ಸ್ವಾಮಿಗಳವರೇ ಮೊದಲಾದ ಹೊಸ ರ ಕಾಲಕ್ಕೆ ಹನ್ನೆರಡು ವರ್ಷ ಸೇವಾ ಮಾಡಿದ್ದಾದರೆ ಅದರಂತೆ ವೆಂಕಟೇಶ್ ದೇವರಿಗೆ ತಗೊಂಡೋಗಾರವನ್ನು ಹಾಕಿ ಲಕ್ಷಾಲಂಕಾರ ಅರ್ಪಣೆ ಮಾಡಿ ಸುವರ್ಣದ ವಿಗ್ರಹವನ್ನು ತೊಗೊಂಡು ಬರ್ತಾರೆ ರಕ್ತ ಕಟ್ಟಿದ ತಂದು ಸಂಸ್ಥಾನದಲ್ಲಿ ಇವತ್ತಿಗೂ ಪೂಜಾ ನಡೀತಾ ಇದೆ ಸೋದೆ ಮಠದಲ್ಲಿ ವಾಜಿರವರು ಭಾಗೀ ಸ್ವಾಮಿ ಅವರು ಆನಂದ ತೀರ್ಥವರೇ ಮೂರು ನಾಮದವರಿಗೆ ದುಡಿಸುವಂತೆಯೇ ಆನಂದ ತೀರ್ಥರು ಅವರು ಭಕ್ತರಿಗೆ ಅನುಗ್ರಹ ಮಾಡ್ತೇವೆ ಅಂದ್ಬಿಟ್ಟು ಮದನಾಡು ಸ್ವಾಮಿ ಅವರು ಗೊತ್ತಾದರೆ ಬೆಂಕಿ ಬೀಳುತ್ತವರಿಗೆಲ್ಲ ಹೊಟ್ಟೆಗೆ ಇಂಥ ಕ್ರಮದಲ್ಲಿ ಅದನ್ನು ಸ್ತೋತ್ರ ಮಾಡಿದ ಅವರು ರುಜಿರೋಗಿಗಳವರು ಸಾಮಾನ್ಯರಲ್ಲ ಅವರು ಭಾವಿಸ್ರು ಮಹರಾಜ ಸ್ವಾಮಿಯವರಿಗೆ ಹೀಗೆ ವರದರಾದರು ಅದರಂತೆ ಟೀಕಾಕೃತಾದರು ಅದರ ಮೇಲೆ ತಮಲಾಬ್ತೀರ್ಥರು ಅಲ್ಲೇನೇ ಆನಂದ ತೀರ್ಥ ಭಗೋತ್ಪಾದಾಚಾರ್ಯರಿಂದ ಭಾಷ್ಯ ಕೇಳ್ತಾರೆ ಶಿಟಾಚಾರ್ಯರಂತೆಲ್ಲರಿಂದ ಲಾಲ್ ಪಾಕೊಳ್ಳುವರಾದ ಆನಂದತೀರ್ಥ ವರದ ಅವರು ಸ್ವಾಮಿ ವೆಂಕಟಪತಿ ಆತ ಪ್ರೀತನಾಗಲಿ ಅಂತ ದೃಷ್ಟಿಯಿಂದಾಗಿ ಅವನ್ನ ಆತನ ಕಲ್ಯಾಣ ಈ ಸಂದರ್ಭದಲ್ಲಿ ಅವರ ಪಾದಾತೀದಕ್ಕೆ ಅರ್ಪಣ ಮಾಡುತ್ತಾ ಆದರೆ ಅಲ್ಲೇ ವರದಿಂದ ಕೂತಿದ್ದಾನೆ ಅಲ್ಲೇ ಕೆಳ ಸ್ವಲ್ಪ ಕೆಳಗಿಳಿದ್ರೆ ಅಲ್ಲೇನು ಕುಲದೇವರಿಗೆ ವರದನಾಗಿ ಅಹೋದಾಗಿ ಅಂತ ರೂಪದಿಂದ ಕೂತಿರತಕ್ಕಂತಹ ಮತ್ತೆ ನಿಮ್ಮ ಕುಲದೇವರ ಕರಿಗಿರೀಶ್ ಅಂತಹ ಅದ್ಭುತವಾದಂತಹ ರೂಪದಿಂದ ಕೂತಿರುವ ಸ್ವಾಯ್ ನಮ್ಮ ನಮ್ಮ ಬಿಂಬ ಮೂರ್ತಿ ಮತ್ತು ಲಕ್ಷ್ಮೀ ನಾರಾಯಣ ಪ್ರೀತನಾಗರಿಕವನ್ನ ಭಾಗ್ಯ ಅಲ್ಲಿ ಏನಿದೆ ಕೂಡ ಎಲ್ಲೇನು ಮಾಡಿದ್ದು ಮಾಡಿದ್ರೆ ಈ ವರ್ಷ ಇಲ್ಲೇ ಇಲ್ಲ ಈ ವರ್ಷ ಧಾರ್ಮಿಕ ಕಾರ್ಯನೇ ಇಲ್ಲ ಎಲ್ಲ ಕಡೆ ನಿಲ್ಸ್ಕೊತಿದ್ದಾರೆ ದೇವಸ್ಥಾನ ಬಾಗ್ಲಾ ಮಠಗಳಲ್ಲಿ ಜ್ಞಾನ ಕಾರ್ಯ ನಿಲ್ಲದೇ ಇದ್ದಂತೆ ನಮ್ಗೆ ನಡೆಸ್ತಾ ಇದ್ದಾನೆ ಮಾಡ್ತಾ ಇದ್ದಾನೆ ಅಂದರೆ ನಮ್ಮ ಕಾಪಾಡಕ್ಕೆ ದೇವರಿದ್ದಾನೆ ಬೇಕಾದ ಕಡೆಯಲು ಬೇಕಾದ ಆತಂಕ ನಿಮ್ಮನ್ನ ರಕ್ಷಣೆ ಮಾಡ್ಲಿಕ್ಕೆ ನಾ ಇದ್ದೇನಪ್ಪ ನಿಮ್ಗೆ ಎಲ್ಲಿದ್ರು ನಾ ರಕ್ಷಣೆ ಮಾಡ್ತೇನೆ ತೋರಿಸಿ ಈ ಸಾಕ್ಷಿಯಾಗಿ ನಡೆಸ್ತಾ ಇದ್ದಕ್ಕಿಂತ ನಮ್ಗೆ ಇನ್ನೇನ್ ಬೇಕು ಆ ಮತ್ತ ಮತ್ತೆ ನಮಸ್ಕರಿಸ್ತಾರೆ ವಾಗ್ವ್ಯಾಪಾರ